ೀದಯಿತನ ಹರಿಗಣ ಸಂಪಾದಿತ ಭುಜವೀರ್ಯ ತನ ಗರ್ದ ಚೋದಿ ಸೇ ಸಿ ಆಶೀರ್ವಾದ ಪರಂದರೆಯ ಅಂತಕನೆಯ ಅಂತಕತನಯ ಆಶೀರ್ವಾರ ಪರಸಿ ತನ್ನ ಯೋಚೋದೀರ್ಯ ಹರಿಗಣ ಸಂಪಾದ ಸಂಪಾದಿತ ಭುಜ ವೀರ್ಯ ನಿರ್ದಯೋಷ ಅಂತಕರಿ ಆತ್ಮೀಯ ಸ್ನೇಹಿತರೆ ಪಂಪ ಭಾರತ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಇದುವರೆಗೆ ತಾವು ಹನ್ನೆರಡು ಆಶ್ವಾಸಗಳ ಉದ್ದದ ಒಂದು ಕಥೆಯನ್ನು ಕೇಳ್ಕೊಂಡು ಬಂದಿದ್ದೀರಿ ಪಂಪನ ಪ್ರೌಢಿಮೆಯನ್ನು ಕೂಡ ಅರ್ಥ ಮಾಡ್ಕೊಳ್ತಾ ನಾವೆಲ್ಲ ಬಂದಿದ್ದೇವೆ ಈಗ ಹನ್ನೆರಡು ಆಶ್ವಾಸಗಳನ್ನು ಮುಗಿಸಿ ಹದಿಮೂರನೆಯ ಆಶ್ವಾಸಕ್ಕೆ ನಾವು ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಆಗಲೇ ಕುರುಕ್ಷೇತ್ರ ಯುದ್ಧ ಆರಂಭ ಆಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಥಮ ಸೇನಾಧಿಪತಿ ಭೀಷ್ಮ ಅವರು ಸೆರೆಸರಿಯ ಮೇಲೆ ಮಲಗಿದ್ದಾರೆ ನಂತರ ಬಂದಂಥ ದ್ರೋಣಾಚಾರ್ಯರು ಕೂಡ ಅರ್ಜುನನಿಂದ ಅವಸಾನಗೊಂಡಿದ್ದಾರೆ ಮೂರನೇದಾಗಿ ಕರ್ಣ ಬಲದಲ್ಲಿ ಅತ್ಯಂತ ವೀರನಾದ ಕರ್ಣನನ್ನು ಕೂಡ ಅರ್ಜುನ ಸೋಲಿಸಿ ಅವನನ್ನ ಕೊಂದು ಅಣ್ಣನ ಆಶೀರ್ವಾದವನ್ನು ಪಡೆಯೋದಕ್ಕೆ ಮನೆಗೆ ಬಂದಿದಾನೆ ಧರ್ಮರಾಜನಿಗೆ ಅತ್ಯಂತ ಖುಷಿಯಾಗಿದೆ ಕರ್ಣನನ್ನು ಕೊಂದು ಬಂದಿದರಿಂದ ಅವನಿಗೆ ತುಂಬ ಖುಷಿಯಾಗಿದೆ ಆ ಧರ್ಮರಾಜನ ಮನದಲ್ಲಿ ಉಂಟಾದ ಮತ್ತು ಅವನಿಗೆ ಖುಷಿಯಾಗಿ ತಮ್ಮನಿಗೆ ಹೇಗೆ ಆಶೀರ್ವಾದ ಮಾಡಿದ ಎಂಬ ಪರಿಯನ್ನು ಕವಿ ಹೇಗೆ ವರ್ಣನೆ ಮಾಡ್ತಾನೆ ಅನ್ನೋಂಥದ್ದನ್ನು ನೀವಾಗಲೇ ವಾಚಿನದಲ್ಲಿ ಕೇಳಿದಿರಿ ಆದರೆ ಇನ್ನೊಂದು ಸಾರಿ ಪದವಿಂಗಡಣೆ ಮಾಡಿ ಹೇಳಿ ಅದರ ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಶ್ರೀದೈತನ ಹರಿಗನ ಸಂಪಾದಿತ ಭೂಜ ವೀರ್ಯಂ ಅಳ್ಕಳಿಂ ತನಗೆ ಎರ್ದೆಯೋಳ್ ಚೋದಿಸೆ ಪರಸಿದನ್ ಆಶೀರ್ವಾದ ಪರಂಪರೆಯನ್ ಆಗಲ್ ಅಂತಕತನಯಂ ಸ್ತ್ರೀ ದೈತಾ ದೈತ ಅಂತಂದರೆ ಗೆಲ್ಲುವವ ಗೆದ್ದವ ಪ್ರೇಮಿ ಅಂತ ಅರ್ಥ ಇಲ್ಲಿ ಸ್ತ್ರೀ ಅಂತಂದರೆ ಒಂದು ಸಾಮ್ರಾಜ್ಯಶ್ರೀ ಇನ್ನೊಂದು ವಿಜಯಶ್ರೀ ಅಂತ ಈ ಲಕ್ಷ್ಮೀ ವಿಷ್ಣುವಿನ ಹೆಂಡತಿ ಲಕ್ಷ್ಮೀ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದಲ್ಲ ಅದು ಇಲ್ಲಿ ಸಾಮ್ರಾಜ್ಯ ಹಸ್ತಿನಾಪುರ ಸಾಮ್ರಾಜ್ಯಶ್ರೀ ಮತ್ತು ಕುರುಕ್ಷೇತ್ರ ವಿಜಯಶ್ರೀ ಆ ವಿಜಯಶ್ರೀಯನ್ನು ಸಾಮ್ರಾಜ್ಯಶ್ರೀಯನ್ನು ಗೆದ್ದು ಬಂದಂಥ ಯಾರು ಹರಿಗನ ಅಂದರೆ ಅರ್ಜುನನ ಸಂಪಾದಿತ ಭುಜವೀರ್ಯಂ ಅಂತ ಅವನ ಭುಜ ಪರಾಕ್ರಮವು ಅಳ್ಕಳಿಂ ತನಗೆ ಎರ್ದೆಯೋಳು ಚೋದಿಸಿ ಆ ಪರಾಕ್ರಮವು ಪ್ರೀತಿಯಿಂದ ತನ್ನ ಎದೆಯನ್ನು ಚೋದಿಸಲಾಗಿ ತನ್ನಲ್ಲಿ ಸ್ಫೂರ್ತಿಯನ್ನು ಉಂಟು ಧರ್ಮರಾಯ ಅರ್ಜುನನನ್ನು ಹರಸಿ ಆಶೀರ್ವಾದ ಮಾಡ್ತಾನೆ ಹೇಗೆ ಹರಸ್ತಾನೆ ಪರಸಿದನ್ ಆಶೀರ್ವಾದ ಪರಂಪರೆಯನ್ ಆಗಲ್ ಅಂತಕತನಯಂ ಅಂತಕತನಯ ಅಂತಂದರೆ ಧರ್ಮರಾಯ ಯಮಧರ್ಮನ ಮಗ ಧರ್ಮರಾಯ ತಮ್ಮನನ್ನು ಹರಸಿದ ಹೇಗೆ ಹರಸಿದ ಆಶೀರ್ವಾದ ಪರಂಪರೆಯಂ ಒಂದು ಆಶೀರ್ವಾದ ಅಲ್ಲ ಒಂದು ಮಾತಲ್ಲ ಆಶೀರ್ವಾದ ಮಾಡುವಾಗ ಶುಭಮಸ್ತು ದೀರ್ಘಾಯುಷಾನುಭವ ಹೀಗೆಲ್ಲ ಹೇಳ್ತಾರೆ ಆದರೆ ಒಂದು ಎರಡು ಮಾತಲ್ಲಿ ಆಶೀರ್ವಾದ ಮಾಡಲಿಲ್ಲ ಇವನು ಆಶೀರ್ವಾದ ಪರಂಪರೆಯಂ ಹರಸಿದನು ಅಂತಕತನಯಂ ಎಂ ಅರ್ಜುನ ನಮ್ ಅಂತ ಇಲ್ಲಿ ಕುವೆಂಪು ಅವರು ನಮಗೆ ಏನಂತು ಬರ್ತಾರೆ ಕುವೆಂಪು ಸಮುದ್ರ ವರ್ಣನೆ ಮಾಡುವಾಗ ಹೇಳ್ತಾರೆ ತೆರೆ ಪರಂಪರೆ ನೊರೆ ಪರಂಪರೆ ಪರಂಪರೆ ಪರಂಪರೆ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ ಆ ಪರಂಪರೆ ಅನ್ನುವಂಥ ಒಂದು ಪದ ಇಲ್ಲಿ ಕಾವ್ಯದ ಅಭಿವ್ಯಕ್ತಿಗೆ ಒಂದು ಔನ್ನತ್ಯವನ್ನು ತಂದುಕೊಟ್ಟಿರೋದನ್ನು ನಾವು ಕಾಣ್ತೀವಿ ಹಾಗೆ ಇಲ್ಲಿ ಕವಿ ಹೇಳ್ತಾನೆ ಏನು ಕರ್ಣನನ್ನು ಕೊಂದು ಬಂದಂಥ ಕರ್ಣನನ್ನು ಗೆದ್ದು ಬಂದಂಥ ಅರ್ಜುನನನ್ನು ಅವರ ಅಣ್ಣನಾದಂಥ ಧರ್ಮರಾಯ ಅತ್ಯಂತ ಪ್ರೀತಿಯಿಂದ ಏನು ಆಶೀರ್ವಾದ ಪರಂಪರೆಯಿಂದ ಅವನನ್ನು ಹರಸಿದ ಅಂತ ಇಲ್ಲಿ ಕವಿ ಹೇಳೋದನ್ನು ನಾವು ಕಾಣ್ತೇವೆ ಕಲಾವಣಿ ತಳಪರಂನ ಸುಧನಳಿ ಕದಿ ಈ ಕಂಠೀರವನ ರಿಪುಕುರಂಗಕಂಠೀರವನ ಅಂತಕಥನ ಪರಸಿದಂ, ಹರಿಗ ನಿಂದಯನಗೈ ಸಕಳ ಅವನಿ ತಳವರ ದೊರೆಕೊಂಡುದೆಂದು ಇನ ಸುತ ಒಳಿಯ ಅವನೀತಳಂ ಸಕಳ ಅವನಿ ಎನಗೆ ಯನಗೆ ೊರೆಕೊಂಡು ಎಂದು ಹೀಗೆ ಆಶೀರ್ವಾದ ಪರಂಪರೆಗಳಿಂದ ಹರಿಸಿದ್ರೂ ಧರ್ಮರಾಜನ ಉಕ್ಕಿ ಹರಿಯುವ ಸಂತಸ ಅಲ್ಲಿಗೆ ನಿಲ್ಲೋದಿಲ್ಲ ಅರ್ಜುನನ ಮೇಲೆ ತಿಂದ ಉತ್ಕಟವಾದ ಪ್ರೀತಿಯನ್ನ ಆತ ವ್ಯಕ್ತ ಮಾಡ್ತಾನೆ ಅವನು ಅರ್ಜುನನ ಬಗೆಗೆ ವ್ಯಕ್ತಗೊಳಿಸುವ ಪ್ರೀತಿ ಹೇಗಿರ್ತದೆ ಅಂತ ಹೇಳಿದರೆ ಪರಸಿ ಸಕಳ ಅವನೀತಳ ಭರಮನ್ ಇನಸುತನಳಿಯೇ ಹರಿಗನಿಂದ ಎನಗೆ ಈಗಳ್ ದೊರೆಕೊಂಡುದು ಎಂದೊಡೆ ಏನು ಬಿತ್ತರಿಸಿದನು ರಿಪು ಕುರಂಗ ಕಂಠೀರವನಂ ಇಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ ಅರ್ಜುನ ದ್ರೋಣರನ್ನ ಕೊಂದಿದಾನೆ, ಭೀಷ್ಮರನ್ನ ಸೋಲಿಸಿದ್ದಾನೆ ಕರ್ಣನನ್ನ ಕೊಂದು ಬಂದಿದ್ದಾನೆ ಆ ಮೂರು ಜನರ ಅಂತ್ಯದಿಂದ ಧರ್ಮರಾಯ ಬಹಳ ಖುಷಿಗೊಂಡಿದ್ದಾನೆ ಏನ್ ಹೇಳ್ತಾನ ಅವನು ಹರಿಗನಿಂದ ಯನಗೀಗಳು ಸಕಲ ಅವನೀತಳ ಭರಂ ದಕ್ಕಿದುದು ಅನ್ನೋ ಮಾತನ್ನು ಹೇಳ್ತಾನೆ ಈ ಅರ್ಜುನನಿಂದ ಇಡೀ ಹಸ್ತಿನಾಪುರದ ರಾಜ್ಯಭಾರ ನನಗೆ ಸಿಕ್ಕಿತು ಹಸ್ತಿನಾಪುರದ ರಾಜ್ಯದ ಅಧಿಕಾರ ನನಗೆ ಸಿಕ್ಕಿತು ಅಂತ ಹೇಳುವಂಥ ಧರ್ಮರಾಯನ ಮಾತು ಹಾಗೆ ಭಾವಿಸುವಂಥ ಧರ್ಮರಾಯನ ಮಾತು ನಮ್ಮಲ್ಲಿ ಒಂದು ಸಂದೇಹವನ್ನು ಉಂಟು ಮಾಡುತ್ತದೆ ಯಾಕೆಂತಂದರೆ ಕುರುಕ್ಷೇತ್ರ ಯುದ್ಧ ಇನ್ನೂ ಪೂರ್ಣಗೊಂಡಿಲ್ಲ ಕುರುವಂಶದ ತಲೆ ಅಂದರೆ ದುರ್ಯೋಧನ ಇನ್ನೂ ಬದುಕೇ ಇದ್ದಾನೆ ದುರ್ಯೋಧನ ಬದುಕಿದ್ದಾಗಲೂ ಕೂಡ ಇಲ್ಲಿ ಕರ್ಣನನ್ನು ಕೊಂದ ಮಾತ್ರಕ್ಕೆ ದ್ರೋಣನನ್ನು ಕೊಂದ ಮಾತ್ರಕ್ಕೆ ಭೀಷ್ಮರನ್ನು ಸೋಲಿಸಿದ ಮಾತ್ರಕ್ಕೆ ಇಡೀ ಹಸನಾಪುರದ ಸಾಮ್ರಾಜ್ಯ ನನಗೆ ಸಿಕ್ಕಿಬಿಡ್ತು ಅಂತ ಧರ್ಮರಾಯ ಸಂತೋಷ ಏನು ಅರ್ಥ ಇದೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರ್ತದೆ ಇದಕ್ಕೆ ಸಮಾಧಾನ ಇಷ್ಟೇ ಧರ್ಮರಾಜನಿಗೆ ಭಯ ಇದ್ದಿದ್ದು ಈ ಮೂರು ಜನರ ಜನರ ಬಗ್ಗೆ ಮಾತ್ರ ದ್ರೋಣನನ್ನ ಸೋಲಿಸೋದು ಹೇಗೆ ಅನ್ನುವಂಥ ಒಂದು ಕಲ್ಪನೆ ಆತಂಕ ಅವರಿಗಿತ್ತು ಭೀಷ್ಮರನ್ನು ಗೆಲ್ಲೋದು ಹೇಗೆ ಮಹಾಶಿವರ್ಣ ಕರ್ಣನನ್ನ ಕರ್ಣನನ್ನು ಹೇಗೆ ಸೋಲಿಸೋದು ಹೇಗೆ ಕೊಲ್ಲೋದು ಅನ್ನುವಂಥ ಆತಂಕಗಳಿದ್ವು ಈ ದುರ್ಯೋಧನನ ಬಗ್ಗೆ ಅಷ್ಟು ಆತಂಕ ಇರಲಿಲ್ಲ ದುರ್ಯೋಧನನ್ನು ಕೊಲ್ಲೋದಕ್ಕೆ ಭೀಮ ಇದ್ದ ಇದ್ದಾನೆ ಭೀಮ ಖಂಡಿತವಾಗಿ ಕೊಲ್ತಾನೆ ಅನ್ನೋ ಪೂರ್ಣ ಭರವಸೆ ಧರ್ಮರಾಜನಲ್ಲಿತ್ತು ಆದರೆ ದ್ರೋಣರನ್ನು ಭೀಷ್ಮರನ್ನು ಕರ್ಣನನ್ನು ಸೋಲಿಸೋ ಬಗ್ಗೆ ಧರ್ಮರಾಜನಿಗೆ ಭರವಸೆ ಇರಲಿಲ್ಲ ಆದ ಕಾರಣಕ್ಕೆ ದ್ರೋಣ ಭೀಷ್ಮ ಮತ್ತು ಕರುಣರನ್ನು ಕೊಂದ ತಕ್ಷಣವೇ ತನಗೆ ಸಂಪತ್ತು ಸಿಕ್ತು ಅಥವಾ ತನಗೆ ಸಾಮ್ರಾಜ್ಯ ಅಥವಾ ಅಧಿಕಾರ ಸಿಕ್ಬಿಡ್ತು ಅನ್ನುವಂಥ ಧರ್ಮರಾಯನ ಖುಷಿಗೆ ಅದು ಕಾರಣವಾಗಿದೆ ಆದ್ದರಿಂದ ಅವನು ಹೇಳ್ತಾನೆ ಸಕಳ ಅವನೀತಳ ಭರಮನ್ ಇನಸುತನಳಿಯೇ ಹರಿಗನಿಂದ ಎನಗೀಗಳು ದೊರೆಕೊಂಡುದು ಇನಸುತನಳಿಯೇ ಸಕಳ ಭರಂ ಹರಿಗನಿಂದ ನನಗೆ ದೊರಕೊಂಡುದು ಕರ್ಣನ ಸಾವಿನಿಂದ ಇಡಿ ಭೂಮಂಡಲದ ಭಾರ ಅಥವಾ ಸಮಸ್ತ ಹಸ್ತಿನಾಪುರ ರಾಜ್ಯದ ಭಾರ ಅಥವಾ ಅದರ ಅಧಿಕಾರ ನನಗೆ ಸಿಕ್ಕಿತು ಅಂತ ಹೇಳಿ ಏನು ಬಿತ್ತರಿಸಿದನೋ ಅಂತ ಹೇಳಿ ಕವಿ ಎಷ್ಟೊಂದು ಹೊಗಳಿದ ಅಂತ ಅರ್ಜುನನನ್ನು ಸಿಕ್ಕಾಪಟ್ಟಿ ಹೊಗಳಿದ ಧರ್ಮರಾಜನಿಗೆ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ಮತ್ತೆ ಕವಿ ಹೇಳ್ತಾನೆ ಯಾರನ್ನು ಹೊಗಳಿದ ರಿಪು ಕುರಂಗ ಕಂಠೀರವನಂ ಅರ್ಜುನನನ್ನ ಪಂಪಾಯಿಲ್ ಏನು ಹೇಳ್ತಾನಂತಂದರೆ ರಿಪು ಕುರಂಗ ಕಂಠೀರವನಂ ರಿಪು ಕುರಂಗ ರಿಪು ಅಂತಂದರೆ ವೈರಿ ಕುರಂಗ ಅಂತಂದರೆ ಜಿಂಕೆ ಹರಿಣ ಹಾಗಾದರೆ ಹರಿಣವೆಂಬ ವೈರಿಗಳಿಗೆ ಸಿಂಹಪ್ರಾಯನಾದಂಥವನು ಅರ್ಜುನ ಪರೋಕ್ಷವಾಗಿ ಅರಿಕೇಸರಿ ಅದನ್ನೆನ್ಪಿಟ್ಕೊಂಡು ಹೋಗ್ಬೇಕು ನಾವು ಎಲ್ಲಲ್ಲಿ ಅರ್ಜುನನ ವರ್ಣನೆ ಬರ್ತದೆ ಅಲ್ಲಲ್ಲಿ ಪರೋಕ್ಷವಾಗಿ ಅರಿಕೇಶರಿಯ ವರ್ಣನೆಯು ಶ್ಲೇಷ ರೂಪದಲ್ಲಿ ಬರ್ತದೆ ಅನ್ನುವಂಥ ಒಂದು ಕಲ್ಪನೆ ನಮಗೆ ಇರಬೇಕು ಇಲ್ಲಿ ಕವಿಯಾಗಿ ಪಂಪ ಅರ್ಜುನನನ್ನು ರಿಪು ಕುರಂಗ ಕಂಠೀರವ ಜೊತೆಗೆ ಒಬ್ಬ ಆಸ್ಥಾನ ಕವಿಯಾಗಿ ಅವನ ಅರಿಕೇಶರಿ ಋಣದಲ್ಲಿ ಇದ್ದವನಾಗಿ ಅರಿಕೇಶರಿಗೂ ಕೂಡ ರಿಪು ಕುರಂಗ ಕಂಠೀರವ ಒಂದು ಅಭಿಧಾನವನ್ನು ಒಂದು ಬಿರುದನ್ನು ಕೊಟ್ಟು ತನ್ನ ಋಣವನ್ನು ತೀರಿಸುವ ಪ್ರಯತ್ನವನ್ನ ಈ ಪಂಪ ಇಲ್ಲಿ ಮಾಡ್ತಾ ಇದ್ದಾನೆ ನಾವು ಅರ್ಥ ಮಾಡ್ಕೋಬೇಕು ಈ ಪದ್ಯದ ಸಾರ ಅಲ್ಲಿದೆ ಸೂಕ್ಷ್ಮ ಇದು ಏನಂತಂದರೆ ಮೂರು ಜನರನ್ನು ಕೊಂದುಬಿಟ್ರೆ ಪುರುಷದ್ರ ಯುದ್ಧ ಮುಗಿದೋಯ್ತು ಅನ್ನುವಂಥ ಭಾವನೆಯಲ್ಲಿ ಧರ್ಮರಾಜ ಇದ್ದಿದ್ದರಿಂದ ಆ ಕರ್ಣನ ಅವಸಾನದೊಂದಿಗೆ ಧರ್ಮರಾಜ ಅಷ್ಟು ಖುಷಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಸೋದರೇಂದೂ ಧರ್ಮತನ ನಿರ್ವದಿನ್ನವೆಂ ಅರಿ ಅರದನ್ ಆರೆ ಿ ಕೂರ್ ಪಂದೆವೋ ನಿನ್ನ ನಾಮ ನೆರೆ ಕೊಂದಳಿ ಸಂದಿ ಕೌಂತ್ಯರ್ ಏಂ ಕೊ अंगपति निन्लं धर्मतलयं सोदरनेंदु अरियं निन्नं आ ಅರಿ ಪಲ್ಕೆ ಒ ನಿನ್ನ ಚಿನ್ನ ಚಿಂತಮ ನಾಮ ನಿನ್ನೆ ಕುಂದ ನಾಂ ಕೊಂದೆಂ ಕೊಂದೆಂ ಹೀಗೆ ಇತ್ತ ಧರ್ಮರಾಯ ತನಗೆ ಹಸ್ತಿನಾಪುರದ ರಾಜ್ಯಭಾರ ಸಿಕ್ಕಿತು ಅನ್ನುವಂಥ ಖುಷಿಯಲ್ಲಿರುವಾಗ ಆತ ದುರ್ಯೋಧನ ಎಲ್ಲರನ್ನು ಕಳೆದುಕೊಂಡಿರ್ತಾನೆ ಏಕಾಕಿಯಾಗಿರ್ತಾನೆ ರಣರಂಗದಲ್ಲಿ ಅಳಿದುಳಿದ ತನ್ನ ಬಂಧುಗಳನ್ನ ನೋಡೋದಕ್ಕೆ ಅಂತ ದುರ್ಯೋಧನ ರಣರಂಗದಲ್ಲಿ ನಡೆದುಕೊಂಡು ಬಂದು ಬಂದು ಕರ್ಣನ ಕಳೆವರದ ಮುಂದೆ ಬರ್ತಾನೆ ಕರ್ಣನ ಕಳೆವರವನ್ನ ನೋಡಿ ದುರ್ಯೋಧನಿಗೆ ಅತೀವ ದುಃಖ ಆಗ್ತದೆ ತಾನು ಏನು ಕರ್ಣನ ಬಗ್ಗೆ ದ್ರೋಹ ಮಾಡದೆ ಕರ್ಣನಿಗೆ ತನ್ನ ಜೀವಿತ ಅವಧಿಯಲ್ಲಿ ಅವನು ಏನು ದ್ರೋಹ ಮಾಡಿದೆ ಅನ್ನೋದ್ರ ಬಗ್ಗೆ ನೆನಪು ಮಾಡಿಕೊಂಡು ಅವನು ಪಶ್ಚಾತ್ತಾಪ ಪಡುವಂತ ಒಂದು ಪದ್ಯ ಇದಾಗಿದೆ ಅಲ್ಲಿ ದುರ್ಯೋಧನ ಹೇಳ್ತಾನೆ ಅರಿಯಂ ಸೋದರನೆಂದು ಧರ್ಮತನಯಂ ನಿರ್ವಾಜದಿಂ ನಿನ್ನನ್ ಆನ್ ಮುನ್ನ ಅರಿದಿರ್ದುಂ ಅರಿದುಂ ಎನ್ನರಸನ್ ಆನು ಏಕೆ ಇತ್ತೆನಿಲ್ಲ ಹೇಳ್ತಾನೆ ಅರಿಯಂ ಸೋದರನೆಂದು ಧರ್ಮತನಯಂ ನೀನು ಆತನ ಹಿರಿಯಣ್ಣ ಅಥವಾ ಸಹೋದರ ಅನ್ನೋದು ಧರ್ಮರಾಜನಿಗೆ ಗೊತ್ತಿಲ್ಲ ನಿರ್ವಾಜದಿಂ ನಿನ್ನನಾನ್ ಅರಿವೆಂ ಏನೋ ಬಹಳ ಸರಳವಾಗಿ ನಿನ್ನ ನಾನು ಅರ್ಥ ಮಾಡ್ಕೊಂಡೆ ನೀನು ಪಾಂಡವರ ಹಿರಿಯಣ್ಣ ಕುಂತಿಯ ಪುತ್ರ ಅನ್ನುವಂಥದ್ದನ್ನ ನಾನು ಹೇಗೋ ಅರ್ಥ ಮಾಡಿಕೊಂಡೆ ಮುನ್ನ ಅರಿದು ಎನ್ನ ಅರಸನ್ ಆನು ಏಕೆ ಇತ್ತನಿಲ್ಲ ಇಲ್ಲಿ ಪ್ರಶಾಂತ ಪಡ್ತಾನೆ ಅಕಸ್ಮಾತ್ ಧರ್ಮರಾಜನಿಗೆ ಕರ್ಣ ನನ್ನ ಹಿರಿಯಣ್ಣ ಅಂತ ಗೊತ್ತಾಗಿದ್ರೆ ಧರ್ಮರಾಜ ಬಹಳ ಸರಳವಾಗಿ ಅಣ್ಣ ನೀನು ದೊಡ್ಡೋನಪ್ಪ ನೀನೇ ರಾಜ್ಯಭಾರ ಮಾಡ್ಬಿಡು ಅಂತ ಧರ್ಮರಾಜ ಕೊಟ್ಬಿಡ್ತಿದ್ದ ಆದ್ರೆ ನಮ್ಮೆಲ್ಲರಿಗೂ ನೀನ್ ಹಿರಿಯ ಅಂತ ನನಗೆ ಗೊತ್ತಿದ್ದು ನಾನು ಯಾಕೆ ಕೊಡ್ಲಿಲ್ಲ ಏಕೆ ಜಿಪುಣನಾದೆ ನಾನು ಏಕೆ ಆದ ನಾನು ಏಕೆ ಆದ ಅನ್ನುವಂತ ಒಂದು ಪಶ್ಚಾತ್ತಾಪ ಭಾವ ದುರ್ಯೋಧನಲ್ಲಿ ಕಾಣ್ತದೆ ಮುನ್ನ ಅರಿದಿರ್ದು ಎನ್ನ ಅರಸನ್ ಆನು ಏಕೆ ಇತ್ತೆನಿಲ್ಲ ಏಕೆ ಪೇಳಲ್ ಅರಿಪಲ್ಕೆ ವಲ್ಲದೆ ಯಾಕೆ ಪೇಳ ಏನು ಹೇಳು ಕರಣ ಹೇಳೋದಕ್ಕೆ ನಾನು ಯಾಕೆ ವಲ್ಲೆ ಅಂದೆ ಯಾಕೆ ಹಿಂಜೇರಿದೆ ಅರಿಪಲ್ಕೆ ವಲ್ಲದೆ ಕಾರ್ಯವಸದಿಂ ಕೂರ್ಪಂತೆ ವೋಲ್ ನೋಡಅನ್ ಪಶ್ಚಾತ್ ತಪ್ಪ ಕಾರ್ಯವಶ ಆಗ್ಬೇಕಾಗಿತ್ತು ನಾನು ಪಾಂಡವರನ್ನ ಗೆಲ್ಲಬೇಕಾಗಿತ್ತು ಹಸಿನಾಪುರ ಸಾಮ್ರಾಜ್ಯವನ್ನ ನನ್ನದನ್ನಾಗಿ ಮಾಡಿಕೊಳ್ಳುವಂತ ಕಾರ್ಯವಸದಿಂ ಕೂರ್ಪಂತೆ ವೋಲ್ ಪ್ರೀತಿಸಿದಂತೆ ಕೂರ್ಪಂತೆ ನಿನ್ನ ನಾಮ ನೆರೆ ಪ್ರೀತಿಸಿದಂತೆ ನಟಿಸಿ ಸ್ನೇಹ ತೋರಿದಂತೆ ನಟಿಸಿ ನಿನ್ನ ನಾನೇ ಕೊಂದೆ ಕರ್ಣ ನಿನ್ನಂ ಆಂ ನೆರೆ ಮುಳಿಸಿಂದಂ ಅಂಗ ನೃಪತಿ ಕೌಂತೆ ಕೊಂದರೆ ಪಾಂಡವರ ಮೇಲಿನ ಸಿಟ್ಟಿನಿಂದ ನಿನ್ನನ್ನ ನಾನೇ ಕೊಂದ್ಬಿಟ್ಟೆ ಸಾವಿನ ಕೂಪಕ್ಕೆ ನಾನೇ ದೂಡಿದೆ ಪಾಂಡವರು ನಿನ್ನನ್ನ ಕೊಲ್ಲಲಿಲ್ಲ ಕರ್ಣ ಆ ನಿನ್ನ ಕೊಲೆ ಮಾಡಿದ ಪಾಪಿ ನಾನೇ ಆಗಿದ್ದೇನೆ ಅಂತ ಇಲ್ಲಿ ಕೌರವ ಪಶ್ಚಾತ್ತಾಪ ಪಡ್ತಾನೆ ಇದನ್ನೇ ರನ್ನ ಹೇಳ್ತಾನೆ ತನ್ನ ಐದನೇ ಆಶ್ವಾಸದಲ್ಲಿ ಹೇಳ್ತಾನೆ ಆ ನೆರಿವಂ ದಾನವರಿಪುವರಿವನ್ ದಿವ್ಯಜ್ಞಾನಿ ಸಹದೇವನರಿವನ್ ನೀನಂಬುದನ್ನು ಹೇಳ್ತಾನೆ ಅದೇ ರೀತಿ ಆ ಪಂಪನನ್ನ ಅನುಸರಣೆ ಮಾಡಿರನ್ನ ಕೂಡ ಬಹಳಷ್ಟು ದುರ್ಯೋಧನ ವಿಲಾಪವನ್ನ ಅವನು ವರ್ಣನೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ನಾನು ನೆನಪಿಸೋದಕ್ಕೆ ಇಷ್ಟಪಡ್ತೀನಿ ಎಂದು ಕರ್ಣನೊಳಾದ ಶೋಕಾನಲೊಳ್ ಬಾಯದು ಮೈಮರೆದು ಪಳಯಿಸುವ ಆರಿಸುತ ರಾಷ್ಟ್ರನ ಗಾಂಧಾರಿಯು ಬರೆವರೆ ಬರವಂಗಿಂಟರೊಳ್ಕಂಡು ದುಶ್ವಾಸ ಪವನಜಂ ಅಂತ ಯುವರಾಜನ ಯುವತ್ತರ ಆರ್ದು ಇ ಅವ ದಿಶನ ಅಂಕದ ಪಾಂಡವರನ್ ಇದಿರ್ಚಿ ಎಂಬವರ್ಗಳ ಎಂಬವ ವನಿತನ್ ಇನ್ನು ಿ ಮಾಡವರನ್ಚಿಯಂತು ಸಾಧಿಸುವೆ ಯುವರಾಜನಿತ್ತರಂ ಪವನದ ಅದ ಅಂಕಾಂಡಿ ದಿನೇಶ ಒದೇ ಕಜ್ಜಂ ಎಂಬ ಅವರ್ಗಳ ಮಾತುಗೆ ಮನಿತಂ ಬಿದಿ ಇನ್ನೂ ಇನ್ನು ತಗದೇ ದುರ್ಯೋಧನನ ಸಂಕಟ ಹಾಗೆ ಮುಂದುವರಿತದೆ ಇಲ್ಲಿ ದ್ರೋಣಾಚಾರ್ಯರು ಸಿನಿಗಿದ್ದಾರೆ ಭೀಷ್ಮವರು ಸರಿಸ ಮೇಲೆ ಮಲಗಿದ್ದಾರೆ ಕರ್ಣನ ಅವಸಾನ ಕೂಡ ಆಗಿದೆ ಆದ್ದರಿಂದ ದುರ್ಯೋಧನ ಆಪ್ತ ಏನಿತ್ತು ಆಪ್ತ ವಲಯದ ಬಂಧುಗಳೇನಿದ್ದರೂ ಅವರು ದುರ್ಯೋಧನನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿರಬಹುದು ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳಿಕೊಂಡು ಇಂಥ ಮಾತನ್ನ ಕೇಳೋದಕ್ಕೆ ವಿಧಿ ನನ್ನ ಇನ್ನು ಬಕ್ಕಿಸಿದಾನೆಯೇ ಅನ್ನುವಂಥ ಪಶ್ಚಾತ್ತಾಪ ಪಡುವಂತ ಒಂದು ಭಾವ ಈ ಪದ್ಯದಲ್ಲಿ ನಾವು ನೋಡಬಹುದು ಪವನಜನಂತು ಪೂಣದು ಯುವ ರಾಜನ ನೆತ್ತರನ್ ಆರ್ದು ಪವನಜ ಅಂತಂದ್ರೆ ಭೀಮಾ ಪೂಣದು ಅಂದ್ರೆ ಪ್ರತಿಜ್ಞೆ ಮಾಡಿ ಯುವ ರಾಜನ ನೆತ್ತರನ್ ಆರ್ದು ಪೀರ್ ಕೂಡಿದನು ನಿಮಗೆಲ್ಲ ಗೊತ್ತಿದೆ ದ್ರೌಪದಿಯ ವಸ್ತ್ರಾಪರಣರ್ಭದಲ್ಲಿ ದುಶ್ಯಾಸನ ದ್ರೌಪದಿಯ ವಸ್ತ್ರಾಪರಣ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂತ ಭೀಮ ಅಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ ಯುದ್ಧ ರಂಗದಲ್ಲಿ ದುಶ್ಯಾಸನ ಎದೆಯನ್ನು ಸೀಳಿ ಅವನ ರಕ್ತವನ್ನ ನಾನು ಕುಡಿತೇನೆ ಅಂತ ಪ್ರತಿಜ್ಞೆ ಮಾಡಿದ ಹಾಗೆ ರಣರಂಗದಲ್ಲಿ ಭೀಮ ಆಗ್ಲೆ ದುಶ್ಯಾಸನನ್ನ ಕೊಂದು ಅವನ ಎದೆಯನ್ನ ಸೀಳಿ ಅವನ ರಕ್ತವನ್ನು ಆರ್ಭಟಿಸುತ್ತಾ ಕುಡಿದಿದ್ದಾನೆ ಅದನ್ನ ದುರ್ಯೋಧನ ನೆನ್ಪಾಡ್ಕೊತಾನೆ ಅಥವಾ ಜನರು ಹೇಳಿದ್ದನ್ನ ಆತನ ನೆನ್ಪಾಡ್ಕೊತಾನೆ ಪವನಜನ್ ಅಂತು ಪೂಣದು ಯುವ ನೆತ್ತರ ನಾರ್ದು ಪೀರ್ದನ್ ಇಂತ ಅವಗಡದಿಂ ದಿನೇಶಜನನ್ ಅಂಕದ ಗಾಂಡೀವಿ ಕೊಂದನ್ ಇಂತೂ ಅವಗಡ ಅಂತಂದ್ರೆ ಇಲ್ಲಿ ಸಾಹಸ ಅನ್ನುವಂಥ ಅರ್ಥ ನಾವು ಮಾಡ್ಕೋಬೇಕಾಗ್ತದೆ ದಿನೇಶ ಜನನ್ ಅಂದ್ರೆ ಸೂರ್ಯ ಸೂರ್ಯನ ಮಗ ಕರ್ಣ ಕರ್ಣನನ್ನ ಗಾಂಧೀವಿ ಕೊಂದನ್ ಅರ್ಜುನ ಕೊಂದ ದುಶ್ಯಾಸನ ರಕ್ತವನ್ನ ಭೀಮ ಕುಡಿದ ಇಲ್ಲಿ ಕರಣನನ್ನ ಅರ್ಜುನ ಕೊಂದ ಪಾಂಡವರನ್ನ ಎದಿರ್ಚಿ ಸಾಧಿಸುವೆ ಎಂತು ಪಾಂಡವರನ್ನ ಎದಿರ್ಚಿ ಸಾಧಿಸುವೆ ಜನ ಹೇಳಿದ ಮಾತಿದು ಅಲ್ಲಿ ಭೀಮ ಭೀಮ ದುಶ್ಯಾಸನ ಕೊಂದಿದ್ದಾನೆ ಅರ್ಜುನ ಕರ್ಣನನ್ನ ಕೊಂದಿದ್ದಾನೆ ಇನ್ನು ಪಾಂಡವರ ವಿರುದ್ಧವಾಗಿ ನಿನಗೆ ಸೆಣಸಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಧಿಯನ್ ಒಲ್ಲುವುದೇ ಕಜ್ಜಂ ಈಗಳ್ ಎಂಬ ನುಡಿ ಈಗ ನಿನಗೆ ಆಗಲ್ಲಪ್ಪ ದುರ್ಯೋಧನ ಇನ್ನ ಗೆಲ್ಲದಕ್ಕಾಗೋದಿಲ್ಲ ಅವ್ರ ಜೊತೆ ಯುದ್ಧ ಮಾಡಕ್ ಆಗೋದಿಲ್ಲ ಸಂಧಿ ಮಾಡಿಕೊಳ್ಳದೆ ಒಳ್ಳೇದು ಎಂಬ ಮಾತು ಕೇಳುವ ಅನಿತನ್ ಇಂಥ ಮಾತ್ ಇಂಥವರ ಕೇಳುವಂತ ಒಂದು ಪರಿಸ್ಥಿತಿಯನ್ನ ಬಿಧಿ ಮಾಡಿತಾಗದೆ ಇಂಥ ಮಾತು ಕೇಳುವಂತ ಪರಿಸ್ಥಿತಿಯನ್ನ ನನಗೆ ವಿಧಿ ತಂದು ಬಿಡ್ತಲ್ಲ ಸಂಧಿ ಮಾಡಿಕೊ ಅವ್ರಿಗೆಲ್ಲಾಗಲ್ಲ ಭೀಮಾ ಮತ್ತು ಅರ್ಜುನರನ್ನ ನಿನ್ನ ಕಡೆಯಿಂದ ಗೆಲ್ಲಕ್ಕಾಗೋದಿಲ್ಲ ಸಂಧಿ ಮಾಡಿಕೊಳ್ಳದೆ ಒಳ್ಳೇದು ಎನ್ನುವರ ಮಾತುಗಳನ್ನ ಕೇಳುವಂತ ಕೆಟ್ಟ ಸ್ಥಿತಿಯನ್ನ ವಿಧಿ ನನಗೆ ತಂದು ಬಿಡ್ತಿಲ್ಲ ಅಂತ ಇಲ್ಲಿ ದುರ್ಯೋಧನ ಮರುಗೋದನ್ನ ನಾವು ಕಾಣ್ತೇವೆ ಮಿತೋತ್ತಮಾಂಗನಾಥ್ ಇರ್ವರುಂ ಪರಸಿ ತಡವರಿಸಿಯುಂ ತೆಬ್ಬರಿಸಿಯುಂ ಅಳ್ಕರೊಳಪ್ಪಿಕೊಂಡು ಅಮೃತ ವರ್ಷಿಕರ ಪರಿಷೇಕದಿಂದೆ ಪುತ್ರ ಸ್ಪರ್ಶನ ಆಪ್ಯಾಯನ ಕೋಟಿಯಾಗೆ ಪುಳಕಿತ ಗಾತ್ರರು ಆನಂದ ಬಾಷ್ಪವಾರಿದಾರಾ ಪರಿಕಲಿತ ನೇತ್ರರು ಮಾಡಿ ಕಿರಿದನು ಬೇಗ ಮಿರ್ದಲ್ಲಿ ಕಾರ್ಯವ್ಯಗ್ರ ಪಾಪಿ ಪಾಶಾಶಿತರೆಲ್ಲರೂ ಕೇಳಲೆಂದು ಮಹಿಭುಜ ಹೀಗೆ ಅಳಿದು ಹೋದ ತನ್ನ ಬಂಧುಗಳನ್ನು ನೆನೆಸಿಕೊಂಡು ದುರ್ಯೋಧನ ದುಃಖ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಅವನನ್ನ ನೋಡೋದಕ್ಕೆ ಆತನ ತಂದೆ ತಾಯಿಗಳಾದಂಥ ಧೃತರಾಷ್ಟ್ರ ಗಾಂಧಾರಿಯರು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದ ತನ್ನ ತಂದೆ ತಾಯಿಗಳನ್ನು ಅವನು ಹೇಗೆ ಬರ್ಮಾಡ್ಕೊಳ್ತಾನೆ ಆ ತಂದೆ ತಾಯಿ ಮಗನ ನಡುವಿನ ಭಾವಗಳು ಹೇಗೆ ಸ್ಫುರಿಸ್ತವೆ ಅನ್ನೋದನ್ನು ಕವಿ ಒಂದು ವಚನದಲ್ಲಿ ವಿವರಣೆಯನ್ನು ನೀಡ್ತಾನೆ ಎಂಬನ್ಯಗಂ ಎಯದೇವಂದ ಪಿತೃದ್ವಂದ್ವ ಚರಣಕ್ಕೆ ವಿನಯ ವಿನಮಿತ ಉತ್ತಮಾಂಗನಾಧನ್ ಈರ್ವರುಂ ಪರಸಿ ತಡವರಿಸು ತೆಬ್ಬರಿಸು ಅಳ್ಕಳಿಂ ಅಪ್ಪಿಕೊಂಡು ಅಮೃತ ವರ್ಷೀಕರ ಪುತ್ರ ಸ್ಪರ್ಶನ ಅಪ್ಯಾಯನ ಕೋಟಿಯಾಗಿ ಪುಳಕಿತ ಗಾತ್ರರುಂ ಆನಂದೀಧಾರಾ ಪರಿಕಲಿತ ನೇತ್ರರುಂ ಆಗಿ ಕಿರಿದಾನುಂ ಬೇಗಂ ಇರ್ದಲ್ಲಿ ಕಾರ್ಯ ವ್ಯಗ್ರ ಪಾಪಿ ಪಾಶಾಶ್ರಿತರೆಲ್ಲರೂ ಕೇಳಲೆಂದು ಮಹಿಭುಜ ಹಾಗೆ ಬಂದಂತ ತಂದೆ ತಾಯಿಗಳಿಗೆ ಆತ ನಮಸ್ಕಾರ ಮಾಡ್ತಾನೆ ಅವ್ರು ಬಹಳ ಪ್ರೀತಿಯಿಂದ ಅವನನ್ನ ತಬ್ಬಿಕೊಳ್ತಾರೆ ಅವನನ್ನ ಮುದ್ದಾಡ್ತಾರೆ ಅವನ ದೇಹವನ್ನ ಸ್ಪರ್ಶ ಮಾಡ್ತಾರೆ ಇಲ್ಲಿ ಕವಿಯ ಒಂದು ಮಾತನ್ನ ನಾವು ಇಲ್ಲಿ ಗಮನಿಸಬೇಕು ಪುತ್ರ ಸ್ಪರ್ಶನಂ ಅಪ್ಯಾಯನ ಕೋಟಿಯಾಗೆ ಬಹಳ ಮಹತ್ವದ ಒಂದು ಪದ ಇದು ಪುತ್ರ ಸ್ಪರ್ಶ ನಮ್ಮ ಅಪ್ಯಾಯನ ಕೋಟಿಯಾಗೆ ದುರ್ಯೋಧನನ ಸ್ಪರ್ಶ ಅಪ್ಯಾಯಮಾನವಾಗಿತ್ತು ಎಷ್ಟು ಅಪ್ಯಾಯನ ಆಗಿತ್ತು ಅನ್ನೋದನ್ನ ಕವಿ ಅಪ್ಯಾಯಮಾನ ಕೋಟಿಯಾಗೆ ಅನ್ನೋ ಮಾತನ್ನ ಹೇಳ್ತಾನೆ ಹಾಗೆ ಇಲ್ಲಿ ದುರ್ಯೋಧನ ಸ್ಪರ್ಶದಲ್ಲಿ ಅವರು ತನ್ನ ನೂರು ಮಕ್ಕಳ ಸ್ಪರ್ಶವನ್ನ ಆನಂದಿಸ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಕವಿ ಇಲ್ಲಿ ಅಪ್ಯಾಯನ ಕೋಟಿಯಾಗೆ ಅನ್ನುವಂತ ಪದವನ್ ಬಳಸಿದ್ದಾನೆ ಹಾಗೆ ಮುಂದುವರಿದು ಅಲ್ಲಿ ಕಿರಿದಾನು ಬೇಗ ಮಿರ್ದು ಅಲ್ಲಿ ಕಾರ್ಯ ಪಾಪಿ ಪಾಶಾಶ್ರಿತರೆಲ್ಲರೂ ಕೇಳಲೆಂದು ಹೇಳ್ತಾನೆ ಹಾಗರೆ ಎಲ್ಲರೂ ಕೇಳುವ ಹಾಗೆ ಧೃತರಾಷ್ಟ್ರ ಒಂದು ಮಾತನ್ನು ಹೇಳ್ತಾನೆ ಹಾಗೆ ಯಾರು ಎಲ್ಲರೂ ಕಾರ್ಯಗ್ರ ಪಾಪಿ ಪಾಶಾಶ್ರಿತರು ಅಂದ್ರೆ ಇಲ್ಲಿ ಪಾಪಿಯ ಪಾಶಕ್ಕೆ ಒಳಗಾದವರು ಇಲ್ಲಿ ಯಾರು ಆ ಪಾಪಿ ಕಾರ್ಯವ್ಯಗ್ರ ಅಂದ್ರೆ ಯುದ್ಧ ರಂಗದ ಕಾರ್ಯದಲ್ಲಿ ವ್ಯಗ್ರನಾಗಿದ್ದಾನಲ್ಲ ಅದ್ರಲ್ಲಿ ಸಿಕ್ಕಾಕ್ಕೊಂಡಿದ್ದಾನಲ್ಲ ತನ್ನ ತಪ್ಪುಗಳನ್ನ ಅರ್ಥ ಮಾಡಿಕೊಳ್ಳದೆ ಯುದ್ಧವನ್ನೇ ಮುಂದುವರಿಸ್ತೇನೆ ಅಂತ ಹೊರಟಿದನಲ್ಲ ಆ ದುರ್ಯೋಧನ ಅವನು ಕಾರ್ಯವ್ಯಗ್ರ ಪಾಪಿ ಅವನ ಪಾಶಕ್ಕೆ ಸಿಕ್ಕಿ ಹಾಕಿಕೊಂಡಂತವರೆಲ್ಲರೂ ಕೇಳಲೆಂದು ಮಹಿಭುಜ ನಿಂತೆಂದಂ ಧೃತರಾಷ್ಟ್ರ ಹೀಗೆ ಹೇಳಿದ ಅಂತ ಧೃತರಾಷ್ಟ್ರನಿಗೆ ಗೊತ್ತಿದೆ ತನ್ನ ಮಗ ತಪ್ಪು ಮಾಡಿದ್ದಕ್ಕಾಗಿ ರಣರಂಗ ಆರಂಭವಾಗಿದೆ ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು ತನ್ನ ವಂಶ ನಾಶವಾಗುವಂತ ಪರಿಸ್ಥಿತಿ ಬಂತು ಆ ಕಾರಣಕ್ಕೆ ಅವನೇನ್ ಹೇಳ್ತಾನಂತಂದ್ರೆ ದುರ್ಯೋಧನ ಕಾರ್ಯ ವ್ಯಗ್ರ ಪಾಪಿ ಅನ್ನೋ ಮಾತನ್ನ ಹೇಳೋ ಮೂಲಕ ದುರ್ಯೋಧನ ಮಾಡ್ತಾ ತಪ್ಪು ಅಂತ ಧೃತರಾಷ್ಟ್ರ ಘೋಷಿಸ್ತಾನೆ ಅನ್ನೋ ಮಾತನ್ನ ಕವಿ ಪರೋಕ್ಷವಾಗಿ ಇಲ್ಲಿ ಹೇಳಿದ್ದಾನೆ ಹಾಗೆ ಮುಂದುವರಿದು ಧೃತರಾಷ್ಟ್ರ ಹೇಳ್ತಾನೆ ಎನಗಂ ಪಾಂಡುಗಂ ಇಲ್ಲ ಭೇದಂ ಎಳೆಯಂ ಪಚ್ಚಾಳ್ವಂ ಆ ಪಾಂಡು ನಂದನರು ಸೈದರೇ ನಿನ್ನಳ್ ನನಗೆ ಮತ್ತು ಪಾಂಡುರಾಜನಿಗೆ ಯಾವ ಭೇದವೂ ಇಲ್ಲ ಈ ರಾಜ್ಯವನ್ನ ಹಂಚಿಕೊಂಡು ಆಳೋದು ಅಂತ ನಿರ್ಣಯ ಮಾಡಿದರೆ ಹೊಂದಿಕೊಂಡು ಬಾಳೋದು ಅಂತ ನಿರ್ಣಯ ಮಾಡಿದರೆ ಪಾಂಡು ನಂದನರು ಸೈದರೆ ನಿನ್ನಳ್ ಪಾಂಡು ನಂದನರು ನಿನ್ನ ಜೊತೆಗೆ ಹೊಂದಿಕೊಳ್ಳುತ್ತಾರೆ ಈ ಕಲಹಮಂ ನಿನ್ನಿಂದಂ ಆಯ್ತು ಎಂದೊಡೆ ಇಮ್ಮುನಿವೈ ಮಗನೇ ಈ ಕಲಹ ಈ ರಣರಂಗ ಈ ಯುದ್ಧ ಈ ಅವಘಡ ನಿನ್ನಿಂದಲೇ ಆಯ್ತು ಅಂತ ಹೇಳಿದ್ರೆ ಈಗಲೂ ನೀನು ಮುನಿಸ್ಕೊಳ್ತೀಯ ಕೋಪಿಸ್ಕೊಳ್ತೀಯ ಗಂಗೆಯ ಪರ್ಮ ಘಟಸಂಭೂತಂಗೆ ಕರ್ಣಂಗೆ ಅಸಾಧ್ಯನೋಳ್ ಯಾರು ಹಾಗಾದ್ರೆ ಅಸಾಧ್ಯ ಯಾರು ಯಾರಿಗೆ ಅಸಾಧ್ಯ ಗಂಗೆಯ ಪೆರ್ಮ ಗಂಗೆ ಭೀಷ್ಮನಿಗೆ ಘಟಸಂಭೂತಂಗೆ ದ್ರೋಣನಿಗೆ ಕರ್ಣನಿಗೆ ಅಸಾಧ್ಯನೋಳ್ ಈ ಭೀಷ್ಮನಿಗೆ ದ್ರೋಣನಿಗೆ ಕರ್ಣರಿಗೆ ಅಸಾಧ್ಯನಾದವನು ಗಾಂಧೀವಿ ಅರ್ಜುನ ಆ ಗಾಂಧೀವಿಯೊಳ್ ಕರುತ್ತೂ ಇರುವರು ಆರು ಇಂ ಇನ್ನು ಅಂಥ ಶೂರನಾದಂಥ ಪರಾಕ್ರಮಿಯಾದಂಥ ಭೀಷ್ಮನನ್ನ ಕೊಂದಂತ ದ್ರೋಣರನ್ನ ಕೊಂದಂತ ಕರಣನನ್ನ ಕೊಂದಂತ ಅರ್ಜುನನೊಂದಿಗೆ ಹೋರಾಡುವವರು ಯಾರಿದ್ದಾರೆ ಮಾಡುವಂ ಸಂಧಿಯಂ ಆದ್ದರಿಂದ ಸಂಧಿಯನ್ನ ಮಾಡಿಕೊಂಡು ಬಿಡೋಣ ಮಗನೇ ಅಂತ ಎಲ್ಲರೂ ಕೇಳುವ ಹಾಗೆ ಅದು ಬಹಳ ಇಂಪಾರ್ಟೆಂಟ್ ಅದು ಮೇಲೆ ವಚನದಲ್ಲಿ ಹೇಳ್ತಾನೆ ಕಾರ್ಯಗ್ರ ಪಾಪಿ ಪಾಶಾಶ್ರಿತರೆಲ್ಲರೂ ಕೇಳಲೆಂದು ಯಾಕಂತಂದ್ರೆ ತಾನು ಸರಿಯಾಗಿದ್ದೇನೆ ಮಗ ಹೇಳಿದಾಗೆ ನಾನು ಕೇಳ್ತಾ ಇಲ್ಲ ಇಲ್ಲಿವರೆಗೂ ಮಗ ಹೇಳಿದಾಗೆ ಕೇಳಿ ಅನಾಹುತ ಮಾಡಿಕೊಂಡಿದ್ದೇನೆ ಆದ್ದರಿಂದ ಅಲ್ಲಿರುವಂತ ಅವನ ಎಲ್ಲರೂ ಕೇಳುವ ಹಾಗೆ ಪ್ರಕಟಿತವಾಗಿ ಸಂಧಿಯನ್ನ ಮಾಡಿಕೊಳ್ಳೋಣ ಅಂತ ದುರ್ಯೋಧನನ ಮುಂದೆ ಸಂಧಿಯ ಪ್ರಸ್ತಾಪವನ್ನ ಧೃತರಾಷ್ಟ್ರ ಇಲ್ಲಿ ಇಡ್ತಾ ಇದ್ದಾನೆ ಪಾಪಿ ಪಶಾಶ್ರಿತರೆಲ್ಲರೂ ಕೇಳಲೆಂದು ಪಗೆ ಕಳಿಗುಟೆ ನನ್ ಪಿಂಗ್ ಆಗರ ಮುಂಟೆ ನೀಂಪು ಕೊಂಡ ಕ ಬಗೆಯ ಬಗೆಯ ನೂಕುಗರಸು ಈ ಸಂದಾಸ್ತ್ರ ನೆಹ ಕಾರ್ಯ ಮಿತ್ರಾಡಿಂಬು ಕಾರ ನೆಗಲ್ಚ ಕಾರ್ಯ ಮಗನೇ ಮಗನೇ ಮಗನೇ ಹಾಗೆ ಮುಂದುವರೆದಂತ ಧೃತರಾಷ್ಟ್ರ ಮಗನಿಗೆ ಹಿತೋಪದೇಶವನ್ನ ಮಾಡ್ತಾನೆ ಏನೋ ಆ ಹಿತೋಪದೇಶ ಪಗಗೆ ಕಣಿಯೊಂದುಂಟೆ ನಂಪಿಂಗೆ ಆಗರ ಮುಂಟೆ ಹೇಳ್ತಾನೆ ಪಗೆಗೆ ಕಣಿಯೊಂದುಂಟೆ ಹಗೆ ಅನ್ನೋದಕ್ಕೆ ದ್ವೇಷ ಅನ್ನೋದಕ್ಕೆ ವೈರತ್ವ ಅನ್ನೋದಕ್ಕೆ ಏನಾದರೂ ಗಣಿ ಇದೆಯೇ ಅದರಿಂದ ವೈರತ್ವವನ್ನು ಎತ್ತಿಕೊಂಡು ಬರ್ತಾರೇನೋ ನಂಪಿಂಗೆ ಆಗರಂ ಮುಂಟೆ ನಂಪು ಅಂದ್ರೆ ನಂಟು ಅಥವಾ ಪ್ರೀತಿ ವಾತ್ಸಲ್ಯಕ್ಕೆ ಯಾವ್ದಾದ್ರು ಒಂದು ಮನೆ ಅಂತ ಇದೆಯಾ ಆ ಮನೆಯಲ್ಲಿ ಅದನ್ನ ತಗೊಂಡ್ ಬರಕ್ ಆಗುತ್ತಾ ನೀಂ ಬಗೆಯ ನೀ ತಿಳ್ಕೊ ಮಗನೇ ಪಗೆಯುಂ ನಪುಂ ಕೈಕೊಂಡ ಕಜ್ಜದಿನಲ್ತೆ ತಿಳ್ಕೊ ಮಗನೇ ನಂಟು ಅನ್ನುವಂಥದ್ದು ಪ್ರೀತಿ ಅನ್ನುವಂಥದ್ದು ಅಥವಾ ವೈರ ಅನ್ನುವಂಥದ್ದು ಕೈಕೊಂಡ ಕಜ್ಜದಿಂದಲತೆ ನಾವು ಮಾಡುವ ಕಾರ್ಯದಿಂದಲ್ಲವೇ ನಾವು ಮಾಡುವ ಕಾರ್ಯಗಳಿಂದ ನಮ್ಮ ನಡವಳಿಕೆಯಿಂದಲೇ ನಮಗೆ ನಂಟಸ್ಥರು ಸೇರಿತಾರೆ ನಂಟು ಉಂಟಾಗ್ತದೆ ಸ್ನೇಹ ಉಂಟಾಗ್ತದೆ ಅಥವಾ ನಾವು ಮಾಡುವ ಕಾರ್ಯಗಳಿಂದಲೇ ನಮಗೆ ವೈರಿಗಳು ಹುಟ್ಟಿಕೊಳ್ಳುತ್ತಾರೆ ಹಗೆತನ ಬೆಳೀತದೆ ಕೈಕೊಂಡ ಕಜ್ಜದಿಂದಲ್ತೆ ಪುಟ್ಟು ಅರಸುಗಳು ಎಂದ ಈ ಸಂದ ಅರ್ಥಶಾಸ್ತ್ರದ ಒಂದು ಅರಸುಗಳಿಗೆ ಒಂದು ಶಾಸ್ತ್ರ ಅಂತ ಅವಾಗ ಆ ಶಾಸ್ತ್ರದಲ್ಲಿ ಈ ಮಾತನ್ನ ಹೇಳಿದರೆ ವೈರಕ್ಕೆ ಯಾವುದೇ ಗಣಿ ಇರುವುದಿಲ್ಲ ನಂಟಿಗೆ ಯಾವುದೇ ಮನೆ ಇರುವುದಿಲ್ಲ ವೈರ ಮತ್ತು ನಂಟಸ್ಥಿಕೆ ವೈರ ಮತ್ತು ಸ್ನೇಹಗಳು ನಾವು ನಾವು ಮಾಡುವ ಕಾರ್ಯಗಳಿಂದ ಉಂಟಾಗ್ತವೆ ಅಂತ ಹೇಳುವಂತಹ ರಾಜರಿಗೆ ಸಂಬಂಧಪಟ್ಟಂತಹ ಶಾಸ್ತ್ರದ ಏಕೆ ಪೇಳ್ಮಗನೆ ಅದನ್ನ ಯಾಕೆ ನೀನು ಕೇಳ್ತಾ ಇಲ್ಲ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಕಾರ್ಯಂ ಕಾರಕಂ ಎಂಬುದಂ ಹಾಗಾದ್ರೆ ಆ ರಾಜ್ಯ ಶಾಸ್ತ್ರ ಹೇಳ್ತದೆ ಕಾರ್ಯಂ ಮಿತ್ರಾಧಿಕಾರಕಂ ಎಂಬುದಂ ಅದು ಏನ್ ಹೇಳ್ತದೆ ಕಾರ್ಯಂ ಮಿತ್ರ ಹರಿಕಾರಕಂ ಕಾರ್ಯದಿಂದಲೇ ಮಿತ್ರರು ಅರಿಗಳು ಉಂಟಾಗ್ತಾರೆ ಮಿತ್ರ ಹರಿಕಾರಕಂ ಅನ್ನೋ ಮಾತನ್ನ ಶಾಸ್ತ್ರ ಹೇಳ್ತದೆ ಆದ್ದರಿಂದ ಮಗನೆ ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ಕೆಟ್ಟ ಕಾರ್ಯವನ್ನು ಮಾಡಿ ಹಗೆಗಳನ್ನ ಎದುರು ಹಾಕೊಳ್ಳುವ ಬದಲಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ ನೆಂಟರನ್ನ ಸ್ನೇಹವನ್ನ ಬೆಳೆಸುವಂತವನಾಗುವ ಅಂತ ಧೃತರಾಷ್ಟ್ರ ದುರ್ಯೋಧನಿಗೆ ಇಲ್ಲಿ ಬೋಧನೆ ಮಾಡುತ್ತಾನೆ ಎಲ್ಲರೊಳರ್ ಯಮಗೇನು ಮಳೆಯ ಎಲ್ಲ ರೊಳರ್ ಯಮಗೇನು ಮಾಡಳ ಮನದೊಳಿಲ್ಲದಿಂದನೆ ಅಳ ಮಗನಿಗೆ ಬುದ್ಧಿ ಮಾತುಗಳನ್ನ ಹೇಳ್ತಾ ಇರುವಂತ ಧೃತರಾಷ್ಟ್ರ ಮುಂದುವರೆದು ಹೇಳ್ತಾನೆ ನೀನುಳ್ಳೊಡೆ ಎಲ್ಲರೂ ಒಳರ್ ನೀನಿದ್ರೆ ನಮಗೆ ಎಲ್ಲರೂ ಇದ್ದ ಹಾಗೆ ಮಗನೇ ಯಮಗೇನು ಅಳಲ್ ಮನದೊಳ ನಮಗೆ ಯಾವ ದುಃಖವೂ ಮನದೊಳು ಇಲ್ಲ ಮನಸ್ಸಿನಲ್ಲಿ ನಮಗೆ ಯಾವ ದುಃಖವೂ ಇಲ್ಲ ದುಃಖ ಇಲ್ಲ ಅಂತ ಹೇಳಿದ್ರೆ ದುಃಖ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಮಗನ ಮುಂದೆ ಹಾಗೆ ಹೇಳಬೇಕು ತೊಂಬತ್ತೊಂಬತ್ತು ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಗಳಿಗೆ ದುಃಖ ಇರದೇ ಇರುತ್ತಾ ಅವರ ಮನಸು ದುಃಖದಿಂದ ತುಂಬಿರುತ್ತದೆ ಆದರೆ ಇದ್ದ ಉಳಿದ ಒಬ್ಬ ಮಗನನ್ನಾದರೂ ಉಳಿಸಿಕೊಳ್ಳುವ ದೃಷ್ಟಿಯಿಂದ ಧೃತರಾಷ್ಟ್ರ ದುರ್ಯೋಧನನಿಗೆ ಹಾಗೆ ಹೇಳ್ತಾನೆ ನೀನುಡೆ ಎಲ್ಲರ್ ಒಳರ್ ಒಳರ್ ಅಂದ್ರೆ ಇರುವರು ಅಂತರ್ಥ ನೀನಿದ್ರೆ ಎಲ್ಲರು ಇದ್ದ ಹಾಗೆ ಮಗನೇ ಯಮಗೇನು ಅಳಲ್ ಮನದೊಳಿಲ್ಲ ನಮಗೆ ಯಾವ ದುಃಖವೂ ಮನದಲ್ಲಿ ಇಲ್ಲ ಅದೆಂತೇನೆ ಹೇಗೆ ಇಲ್ಲಿ ಕವಿ ಒಂದು ಉಪಮೆಯನ್ನ ಕೊಟ್ಟು ಹೇಳ್ತಾನೆ ಅದೆಂತನೆ ಮಗನೆ ಭಾನುವೆ ಸಾಲದೆ ಪಗಲು ಎನಿತಾನು ದೀವೇಗೊಳ್ ಉರಿದೊಡೇಂ ನಂದಿದೊಡೇಂ ಹಗಲು ಅನ್ನೋದಕ್ಕೆ ಸೂರ್ಯ ಸಾಕು ಹಗಲಲ್ಲಿ ನಕ್ಷತ್ರಗಳು ಇರೋದಿಲ್ಲ ಅಂತ ನಾವು ಭಾವಿಸ್ತೇವೆ ಆದ್ರೆ ಹಗಲಲ್ಲಿಯೂ ಕೂಡ ನಕ್ಷತ್ರಗಳು ಇದ್ದೇ ಇರ್ತವೆ ರಾತ್ರಿ ಸೂರ್ಯ ಇಲ್ಲದಾಗ ಸೂರ್ಯನ ಪ್ರಖರತೆ ಇಲ್ಲದೆ ಇರುವ ಸಂದರ್ಭದಲ್ಲಿ ನಕ್ಷತ್ರಗಳು ಪ್ರಖರಿಸಿ ನಮಗೆ ಕಾಣುತ್ತವೆ ಆದ್ದರಿಂದ ಹೇಳ್ತಾನೆ ಭಾನುವೆ ಸಾಲದೆ ಪಗಲು ಎನಿತಾನು ದೀವಿಗಳು ಉರಿದೊಡೇಮ್ ನಂದಿದೊಡೇಂ ನೀನೊಬ್ಬ ಸೂರ್ಯ ಸಮಾನ ನಮಗೆ ನಮ್ಮ ವಂಶಕ್ಕೆ ನಮ್ಮ ಬದುಕಿಗೆ ನೀನು ಸೂರ್ಯ ಸಮಾನ ನೀನೊಬ್ಬ ಇದ್ರೆ ಸಾಕು ನಮಗೆ ಎಲ್ಲರೂ ಇದ್ದ ಹಾಗೆ ಅಥವಾ ಎಲ್ಲರೂ ಇರಲಿ ಅಥವಾ ಬಿಡಲಿ ಇದ್ರೇನೋ ಬಿಟ್ರೇನೋ ನೀನೊಬ್ಬ ನಮ್ಮ ನಮ್ಮ ಬದುಕಿಗೆ ಬಹಳ ಮಾತ್ವದ ವ್ಯಕ್ತಿ ನೀನೊಬ್ಬ ಇದ್ದರೆ ಸಾಕು ಅನ್ನೋ ಮಾತನ್ನು ಅಲ್ಲಿ ಕವಿ ಧೃತರಾಷ್ಟ್ರನ ಬಾಯಿಂದ ಹೇಳಿಸ್ತಾನೆ ನಾವು ಕಾವ್ಯ ಅನ್ನುವಂಥದ್ದು ವರ್ಣನೆ ಅಲಂಕಾರಗಳು ಇದ್ದಾಗ ಮಾತ್ರ ಕಾವ್ಯ ಅಂತ ಅನ್ನಿಸ್ತದೆ ಅದು ಗದ್ಯದಿಂದ ಪದ್ಯಕ್ಕೆ ಇರುವಂತ ಒಂದು ವಿಶೇಷತೆ ಇಲ್ಲಿ ಒಂದು ಉಪಮ ಅಲಂಕಾರವನ್ನ ನಾವು ನೋಡ್ತೇವೆ ಭಾನುವೆ ಸಾಲದೆ ಪಗಲು ಎನಿತಾನು ದೀವಿಗಗಳು ಉರಿದೊಡೆಯ್ ಅಂದ್ರೆ ಸೂರ್ಯ ಇದ್ರೆ ನಕ್ಷತ್ರಗಳು ಇದ್ರೂ ಬಿಟ್ಟರು ನಮಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಸೂರ್ಯ ಮಾತ್ರ ಗಣನೆಗೆ ಬರುತ್ತಾನೆ ಹಾಗೆ ದುರ್ಯೋಧನ ಒಬ್ಬ ಇದ್ರೆ ಸಾಕು ನಮ್ಮ ವಂಶ ಬೆಳಗ್ತದೆ ಅನ್ನುವಂತ ಭಾವ ಧೃತರಾಷ್ಟ್ರನ ಬಾಯಿಂದ ಇಲ್ಲಿ ವ್ಯಕ್ತವಾದದ್ದನ್ನ ಕೇಳ್ತೇವೆ ಪಾಂಡವರ ಎನಗೆ ಪಾಡು ರಾಜಂಗೆ, ಬೆಸಕೈವರ್ ಎಂದುಲ್ಲರ್ ಅವರ ನಾನೆಂತೂ ಒಡಂಬಡಿಸಿ ನೀನೆಂದು ದನ್ ಎನಿಸುವೆನ್ ಇದಕ್ಕೆ ಮಾರ್ಕೊಳ್ಳದೆ ಒಡಂಬಡು ನಿನ್ನಮ್ ಕೈಯ ನೊಡ್ಡಿ ಬೇಡಿದ ಪೆನ್ ಎಂದ ಧೃತ ರಾಷ್ಟ್ರನ ಹಾಗೆ ಮುಂದುವರೆದು ಧೃತರಾಷ್ಟ್ರ ದುರ್ಯೋಧನನ ಕುರಿತು ಹೇಳ್ತಾನೆ ಅದಲ್ಲದೆಯುಂ ಪಾಂಡವರೊಪ್ಪೊಡೆನಗೆ ಪಾಂಡುರಾಜಂಗೆ ಬೆಶಕೈದುದನೆ ಬೆಶಕೈವರ್ ಅಲ್ಲೇ ಮಗನೆ ಪಾಂಡವರಾದ್ರೆ ನನಗೆ ಪಾಂಡುರಾಜಂಗೆ ಬೆಸಕೈದುದನೆ ಬೆಸಕೈವರ್ ನನ್ನಲ್ಲಿ ಮತ್ತು ಪಾಂಡುವಿನಲ್ಲಿ ಪಾಂಡವರು ಬೇಧವನ್ನ ಮಾಡುವುದಿಲ್ಲ ಪಾಂಡುರಾಜಾ ಹೇಳಿದ ಹಾಗೆ ಏನ್ ಒಪ್ಕೋತಿದ್ರು ಹಾಗೆ ನಾನು ಹೇಳಿದ್ದನ್ನ ಪಾಂಡವರು ಒಪ್ಕೊಳ್ತಾರೆ ಎಂದು ಮೀರುವರಲ್ಲ ನಾನು ಹೇಳಿದ ಮಾತನ್ನ ಪಾಂಡವರು ಮೀರೋದಿಲ್ಲ ಅವರು ನನ್ನನ್ನು ಕೂಡ ತನ್ನ ತಂದೆಯ ಸಮನಾಗಿ ಭಾವಿಸ್ತಾರೆ ಅವರನ್ ಆನ್ ಎಂತು ಒಡಂಬಡಿಸಿ ಅವರನ್ನ ಏನಾದರೂ ಮಾಡಿ ನಾನು ಒಪ್ಪಿಸ್ತೇನೆ ಏನಕ್ಕೆ ಒಪ್ಪಿಸ್ತೇನೆ ನೀನೆಂದುದನ್ ಎನಿಸುವೆನ್ ಬಹಳ ಮಹತ್ವದ ಪದ ಇದು ಇಷ್ಟೆಲ್ಲ ಆದರೂ ಕೂಡ ಧೃತರಾಷ್ಟ್ರ ದುರ್ಯೋಧನನ ಪಕ್ಷವನ್ನು ಬಿಡಕ್ ಬಿಡೋದಕ್ಕೆ ಸಾಧ್ಯ ಇಲ್ಲ ಆಗ್ತಾ ಇಲ್ಲ ಅವನಿಗೆ ಪಾಂಡವರನ್ನ ಹೇಗೆ ಒಪ್ಪಿಸ್ತೇನೆ ಅಂತಂದರೆ ನೀನು ಹೇಗೆ ಹೇಳ್ತೀವಿ ಹಾಗೆ ಒಪ್ಪಿಸ್ತೇನೆ ನೀನೆಂದುದನ್ ಎನಿಸುವೆನ್ ಇದಕ್ಕೆ ಮಾರ್ಕೊಳ್ಳದೆ ಒಡಂಬಡು ಈ ನನ್ನ ಮಾತಿಗೆ ನೀನು ಏನು ಹೇಳಬೇಕು ಅಂತೀಯೋ ಏನು ಮಾಡಬೇಕು ಅಂತೀಯೋ ಅದನ್ನೇ ಪಾಂಡವರು ಮಾಡುವ ಹಾಗೆ ಹೇಳಿ ಒಪ್ಪಿಸ್ತೇನೆ ಇದಕ್ಕೆ ಮಗನೇ ಎದುರಾಡಬೇಡ ಮಾರ್ಕೊಳ್ಳದೆ ಒಡಂಬಡು ಇದನ್ನ ಎರಡು ನೀನು ಇದನ್ನ ಒಪ್ಪಿಕೊಳ್ಳು ನಿನ್ನ ಕೈಯ ನೊಡ್ಡಿ ಬೇಡಿದ ಕೊನೆಗೆ ಕೈ ಮುಗಿತಾನೆ ಅದಿರ್ತಾರೆ ಅಷ್ಟ್ರ ಆ ಕೈ ಮುಗಿದು ಹೇಳ್ತೇನೆ ನೀನು ಇನ್ಮೇಲೆ ಎದುರಾಡ್ಬೇಡಪ್ಪ ನಾನು ಹೇಳಿದ ಮಾತನ್ನ ಕೇಳು ಅಂತ ಹೇಳ್ತಾನೆ ಬೇಡಿದಪ್ಪೆನ್ ಎಂದ ಧೃತರಾಷ್ಟ್ರನ ನುಡಿಗೆ ಅನುಬಲವಾಗಿ ಗಾಂಧಾರಿ ಇಂತೆಂದಳ ಪಕ್ಕದಲ್ಲಿ ಧೃತರಾಷ್ಟ್ರನ ಹೆಂಡತಿ ದುರ್ಯೋಧನ ತಾಯಿ ಗಾಂಧಾರಿ ಇದ್ಲು ಧೃತರಾಷ್ಟ್ರ ಹಾಗೆ ಹೇಳಿದಾಗ ಗಂಡ ಹೇಳಿದ ಆ ಮಾತನ್ನ ಅನುಮೋದಿಸುತ್ತಾ ಗಾಂಧಾರಿ ಮಗನನ್ನು ಕುರಿತು ಒಂದು ಮಾತನ್ನ ಹೇಳ್ತಾಳೆ ಕುರುಳನಂದನು ಪವನ ನಂದನನೆಂಬ ಮದ ಗಂಧ ಸಿಂಧುರ ಮೇ ಕಳುತು ಪಟ್ಟಲಿಟ್ಟ ಮೊಲಾದು ಪುಣ್ಯದೊಂದು ಪೆಮ್ಮರರುಳಿವಂತೆ ನೀರುಳಿದೆ ಮರು <mallion> ನಂದನಂ ಪವನ ನಂದನನೆಂಬ ಮದಾಂಧ ಗಂಧ ಕರುತ್ತು ಕರುತ್ತುಪಾಯಿ ಪಡಲಿಟ್ಟ ಓಲಾದು ಪುಣ್ಯದೊಂದು ಪೆರ್ಮರನ್ನುಳಿವಂತೆ ನೀನುಳಿದೆ ಇನ್ನಿರಿವರ್ ಅನ್ನರುಂ ಮತ್ತಾರು ಇಲ್ಲ ಕುರುಡರುಂ ಎನ್ನದೆಮ್ಮ ನುಡಿಗೇಳ್ ಮಗನೇ ಬಗೆ ತಂದೆಯಿಕ ಏನ್ ಹೇಳ್ತಾಳೆ ಗಾಂಧಾರಿ ಕುರುಕುಲ ನಂದನಂ ಅನ್ನುವಂತ ನಂದನ ವನದೊಳಗೆ ಪವನ ನಂದನನೆಂಬ ಮದಾಂಧ ಗಂಧ ಸಿಂಧುರಂ ಪವನ ನಂದನ ಅಂತಂದ್ರೆ ಮಾರುತಪುತ್ರ ಭೀಮನೆಂಬ ಮದಿಸಿದ ಆನೆ ಕರುತ್ತುಪಾಯೆ ಸಿಟ್ಟಿಗೆ ವನವನ್ನು ಧ್ವಂಸ ಮಾಡಲಾಗಿ ಪಡಲಿಟ್ಟವಲಾದು ಎಲ್ಲ ಸಪಾಟಾಗಿದೆ ಎಲ್ಲವೂ ನಾಶವಾಗಿದೆ ಪುಡಿಪುಡಿಯಾಗಿದೆ, ಪುಡಿ ಆಗಿದೆ ಪುಣ್ಯದೊಂದು ಪೆರ್ಮರ ಅಕಸ್ಮಾತ್ ಪುಣ್ಯದಿಂದ ಆ ಕುರುಕುಲ ನಂದನದಲ್ಲಿ ಒಂದೇ ಒಂದು ದೊಡ್ಡ ಮರ ಉಳಿಯುವ ಹಾಗೆ ನೀನುಳಿದೈ ನೀನು ಉಳಿದಿದಿಯ ಮಗನೆ ಇನ್ನು ಇರಿವರಿಲ್ಲ ಇನ್ನು ಹೋರಾಡುವವರು ಯಾರು ಇಲ್ಲ ನೀನೊಬ್ಬನೇ ಇದೀಯ ನಿನ್ನ ಪರವಾಗಿ ಹೋರಾಡುವವರು ಯಾರು ಇಲ್ಲ ಮುತ್ತರುಂ ಕುರುಡರುಂ ಎನ್ನದೇ ಎಮ್ಮ ನುಡಿಗೇಳ್ ಇವರೇನ್ ಹೇಳ್ತಾರೆ ಮುದುಕರು ಇವರೇನು ಹೇಳ್ತಾರೆ ಕುರುಡ್ರು ಅನ್ನದೇ ನಮ್ಮ ಮಾತನ್ನ ಕೇಳು ಮಗನೆ ಬಗೆ ತಂದೆ ಇಂಬಿಕೈ ಮನಸ್ಸು ಮಾಡು ನಿನ್ ತಂದೆ ಏನ್ ಹೇಳ್ತಾರೆ ತಂದೆ ಹೇಳೋ ಮಾತು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಿನ್ನ ಬದುಕಿನ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಿನ್ನ ಉಳಿವಿನ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ದರಿಂದ ಇವರೇನು ಮುದುಕರು ಕುರುಡ್ರು ಹೇಳೋ ಮಾತು ನಾನು ಯಾಕೆ ಕೇಳ್ಬೇಕು ಅಂತ ಮನಸ್ಸು ಮಾಡದೆ ತಂದೆಯ ಮಾತನ್ನ ಕೇಳು ಅಂತ ಗಾಂಧಾರಿ ತನ್ನ ಮಗನಾದ ದುರ್ಯೋಧನನಿಗೆ ಬುದ್ಧಿವಾದವನ್ನ ಹೇಳ್ತಾಳೆ ಓ ಕಿವ ಆಮೀನಗೆ ನಿರ ಬಡಿಸುವರ್ಮ ಸೂತ ಆಮೀನಗೆ ನಿರಾಪೇಡುವ ಇಂತ ಧರ್ಮನ ಅನುಜಕೊಳ್ವನ್ ಅಳದು ಒಡುವ ಸುಯೋಧನನ್ ಅಲ್ಲಿ ನೂರ್ವರು ತನ್ನ ಅನುಜಕು ಅನುಜರ್ಕಳುಲ್ ಧರ್ಜನ ಅನುಜಕುಲ್ ಒವನ್ ಅಳಿಧೊಡ ಉಡನೇ ಅಳಿವ ಧರ್ಮ ಜನ್ ಅನುಜರ್ಕಳ್ ಅನುಜರ್ಕಳ್ ನೂರ್ವರು ಅನುಜರ್ಕಯನ ನೂರ್ವರು ಅವುದೇ ಹಾಗೆ ಒಪ್ಪಂದಕ್ಕೆ ಒಡಂಬಡು ಎಂದು ಧ್ವತರಾಷ್ಟ್ರ ಗಾಂಧಾರಿಯರು ದುರ್ಯೋಧನನನ್ನು ಒಪ್ಪಿಸುವ ಪ್ರಯತ್ನ ಮಾಡಿದಾಗ ಕೊನೆಯದಾಗಿ ದುರ್ಯೋಧನ ಹೇಳ್ತಾನೆ ಮೊದಲು ರಣರಂಗದಲ್ಲಿ ನನ್ನ ತಮ್ಮ ದುಶಾಸನನ್ನು ಕೊಂದಂಥ ಭೀಮನನ್ನು ನಾನು ಕೊಲ್ತೇನೆ ಭೀಮನನ್ನು ಕೊಂದ ಮೇಲೆ ಬೇಕಾದರೆ ಧರ್ಮರಾಜನೊಂದಿಗೆ ನಾನು ಒಪ್ಪಂದವನ್ನು ಮಾಡಿಕೊಂಡು ಬದುಕ್ತೇನೆ ಅಂತ ದುರ್ಯೋಧನ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾರೆ ತನ್ನ ಐವರು ಸಹೋದರರಲ್ಲಿ ಯಾರಾದರೂ ಒಬ್ಬರು ಸತ್ರೆ ನಾನು ಬದಕೋದಿಲ್ಲ ಅಂತ ಧರ್ಮರಾಜ ಹೇಳಿದಾನೆ ಹೀಗಾಗಿ ಭೀಮ ಸತ್ರೆ ಧರ್ಮರಾಜ ಎಲ್ಲಿ ಬದುಕ್ತಾನೆ ಒಡಂಬಡಿಕೆ ಮಾತು ಬರೋದೇ ಇಲ್ಲ ಅಂತ ಧೃತರಾಷ್ಟ್ರ ಹೇಳಿದಾಗ ದುರ್ಯೋಧನ ತುಂಬಾ ನೊಂದುಕೊಂಡು ವಿಷಾದದಿಂದ ಹೇಳ್ತಾನೆ ಏನು ಹೇಳ್ತಾನೆ ಅನ್ನೋ ಮಾತನ ಕವಿಯಲ್ಲಿ ಹೇಳಿದಾನೆ ಎನೆ ನೃಪನೆಂದಂ ಧರ್ಮಜನು ಅನುಜರ್ಕರುಳು ಒರ್ವನು ಅಳಿದೊಡೆ ಒಡನೆ ಅಳಿವ ಸುಯೋಧನನಲ್ಲಿ ನೂರ್ವರು ತನ್ನ ಅನುಜರ್ಕಳ್ ಸಾಯೇ ಬಾಳ್ದಂ ನಂಬಿದಿರೆ ಅಪ್ಪ ಎಂತಾ ಮಾತು ಹೇಳ್ತೀರಿ ನೀವು ತನಗಿರುವ ಐದು ಜನ ಸಹೋದರರಲ್ಲಿ ಯಾವುದೇ ಒಬ್ಬ ಸಹೋದರ ಅಳದು ನಾನು ಅಳಿದು ಹೋಗ್ತೇನೆ ನಾನು ಸತ್ತು ಹೋಗ್ತೇನೆ ಅಂತ ಧರ್ಮರಾಯ ಹೇಳಿರುವಾಗ ನೂರು ಜನ ತಮ್ಮಂದರನ್ನ ಕಳೆದುಕೊಂಡು ನಾನು ಬದುಕ್ತೇನೆ ಅನ್ನೋ ಮಾತನ್ನ ನೀವು ಹೇಗೆ ನಂಬ್ತೀರಿ ಹಾಗೆ ನಾನು ಬದುಕಿದ್ರೆ ಜಗತ್ತು ನನ್ನನ್ನು ಮೆಚ್ಚುತ್ತದೆಯೇ ನನ್ನ ಸಹೋದರತೆಗೆ ಬೆಲೆ ಇರುತ್ತದೆಯೇ ಒಬ್ಬ ಅಳಿದ್ರು ಅಳಿತೇನೆ ಧರ್ಮ ಇರುವಾಗ ನೂರ ಜನರನ್ನ ಕಳಕೊಂಡು ನಾನು ಬದುಕೋದು ಯಾವ ಪುರುಷಾರ್ಥಕ್ಕೆ ಯಾವ ಬೆಲೆಗೆ ಯಾವ ಸಂಬಂಧಕ್ಕೆ ಹೀಗಾಗಿ ಅಂತ ನಂಬಿಕೆಯನ್ನ ನೀವು ಬಿಟ್ಟುಬಿಡಿ ಅನ್ನೋ ಅರ್ಥದಲ್ಲಿ ಆ ಅನುಜರ್ಕಳ್ ಸಾಯಬಾಳ್ ನಂಬಿದಿರೇ ಅನ್ನೋ ಮಾತನ್ನ ದುರ್ಯೋಧನ ಹೇಳ್ತಾನೆ ಅಂತುಂ ಅಲ್ಲದೆಯು ತೊಡರದೆ ನೀ ಗೆ ಎನ್ನು ಆದ ಕಿಸುರ್ ಎನ್ನೊಡವಾ ಎನ್ನ ಪಿಂಬಣಿನೊಳೆ ನನ್ವಿನಯ್ಯಾ ನಿಮಗ ಮಗನಲ್ಲನೆ ಧರ್ಮನಂದನಂ ನಿಮಗಂ ಧರ್ಮನಂದನಂ ಅಯ್ಯಾಂ ಹಾಗೆ ತಂದೆ ತಾಯಿಗಳ ಬಂಧು ಬಾಂಧವರ ಒಪ್ಪಂದದ ಮಾತಿಗೆ ನೊಂದುಕೊಳ್ತಾ ದುರ್ಯೋಧನ ಒಂದು ನಿರ್ಣಯಕ್ಕೆ ಬಂದ ಹಾಗೆ ಅವರಲ್ಲಿ ಮಾತಾಡ್ತಾನೆ ತೊಡರದೆ ನೀಮುಂ ಆ ನೆಗಳ ಪಾಂಡುವಂ ಒಂದೆಯೇ ಬಳ್ದಿರಿ ತೊಡರದೇ ನೀವುಂ ಆ ನೆಗಳದ ಪಾಂಡುವುಂ ನೀವು ಯಾವ ಅಡೆತಡೆಗಳಿಲ್ಲದೆ ನೀವು ಮತ್ತು ಆ ಪ್ರಸಿದ್ಧನಾದಂಥ ಪಾಂಡು ನಿಮ್ಮ ತಮ್ಮನಾದಂಥ ಪಾಂಡುರಾಜ ನೀವೆಲ್ಲ ಒಂದೆಯೇ ಬಳ್ದಿರಿ ನೀವೆಲ್ಲ ಹೊಂದಿಕೊಂಡು ಬಾಳಿದ್ದೀರಿ ಒಂದು ಒಡಂಬಡು ನಿಮಗಿಲ್ಲ ಇಲ್ಲಿ ಒಡಂಬಡು ಅಂತಂದ್ರೆ ಇಲ್ಲಿ ಅಡ್ಡಿ ಆತಂಕ ಸಂದೇಹ ನಿಮ್ಮ ಸಂಬಂಧದಲ್ಲಿ ಯಾವುದು ಬರಲಿಲ್ಲ ನಿಮ್ಮ ಸಹೋದರ ಸಂಬಂಧಕ್ಕೆ ಯಾವ ಧಕ್ಕೆಯೂ ಬರಲಿಲ್ಲ ಜೂದೆ ನೆಮಾಗಿರೇ ಮೂಲಿಗನಾದನು ಆನೆ ಪೂಂಡದ ಇಡುವ ಹಗೆ ಜೂಜು ಒಂದು ನೆಪವಾಗಿದ್ದರಿಂದ ಹಗೆ ಬೆಳೆಯೋದಕ್ಕೆ ನಾನೇ ಮೊದಲಿಂಗನಾದ ನಾನೇ ಕಾರಣನಾದೆ ಜೂದು ಒಂದು ನೆಪ ಆಯಿತು ಆದರೆ ನಾನು ಹಗೆತನವನ್ನು ಬೆಳೆಸಿಕೊಳ್ಳೋದಕ್ಕೆ ಕಾರಣನಾದೆ ಎನ್ನೊಳಾದ ಕಿಸುರು ಎನ್ನೊಡಂ ಓಪುದಿದು ಒಳ್ಳಿತು ಹಾಗಾದರೆ ನನಗನಿಸ್ತದೆ ಈಗ ಎನ್ನೊಳಾದ ಕಿಸುರು ನನ್ನಿಂದ ತಪ್ಪು ನನ್ನಿಂದ ಉಂಟಾದಂಥ ಅವಘಡ ನನ್ನೊಂದಿಗೆ ಹೋಗುವುದು ಒಳಿತು ನಾನು ಹೋದರೆ ನಿಮಗೆಲ್ಲ ಸಮಸ್ಯೆಯು ಪರಿಹಾರ ಆಗ್ತದೆ ಎನ್ನ ಪಿಂಬಡಿನೊಳೆ ನನ್ಪಿನ ಅಯ್ಯ ನಿಮಗಂ ಮಗನಲ್ಲನೆ ಧರ್ಮನಂದನನು ನಾನು ಹೋದ ನಿಮ್ಮ ಎಲ್ಲ ಸಮಸ್ಯೆ ನಿಮ್ಮೆಲ್ಲ ತಲೆನೂ ಮಾಯವಾಗ್ತದೆ ನಿಮಗೆ ಯಾವ ಅಡೆತಡೆಯೂ ನೀವು ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಆದ್ದರಿಂದ ಈ ಹಗೆ ಕಾರಣನಾದಂತ ನಾನೇ ಇರೋದಕ್ಕೆ ಇಷ್ಟಪಡೋದಿಲ್ಲ ನಾನೇ ಅಳಿದು ಹೋಗ್ತೇನೆ ತಂದೆ ನಾನು ಅಳಿದು ಹೋದ ಮೇಲೆ ನೀವು ಧರ್ಮರಾಜನೊಂದಿಗೆ ಒಪ್ಪಂದ ಮಾಡಿಕೊಂಡು ಧರ್ಮರಾಜನನ್ನೇ ರಾಜನನ್ನಾಗಿ ಮಾಡಿ ನಾವೆಲ್ಲರೂ ನೂರು ಜನ ಮಕ್ಕಳು ಅಳಿದು ಮೇಲೆ ಇರುವ ಧರ್ಮರಾಜನೊಬ್ಬನೇ ನಿಮಗೆ ಮಗನಲ್ಲವೇ ಅವನು ನಿಮ್ಮ ತಮ್ಮನ ಮಗ ಆದ್ದರಿಂದ ಅವನನ್ನೇ ನೀವು ಮುಂದಿಟ್ಟುಕೊಂಡು ನೀವು ರಾಜ್ಯ ಮಾಡಿ ನಾನು ಮಾಡಿದ ತಪ್ಪಿಗೆ ನಾನೇ ಅಳಿದು ಹೋಗುತ್ತೇನೆ ಅಂತ ದುರ್ಯೋಧನ ತಂದೆ ಮುಂದೆ ವಿಷಾದದ ನುಡಿಗಳನ್ನು ನುಡಿತಾನೆ ತಪ್ಪ ಅದು ಕರ್ಣನಿಂ ಬಳಿಕೆ ಸಂಧಿಯ ಮಾತು ಎನಗೆ ಆತನಿಲ್ಲದೆ ಎಂತಪ್ಪಂ ಈಗ ಈ ಭುಜ ದಂಡವುಳ್ಳಿನ ಕೊರ್ತುದೆ ನೋವರಿದು ಅಂಜುವುದು ಏಕೆ ನಿಂದರೆ ಏ ोपी अय्या बरदर आधात्र कर्ण नि संधियमा अो ಈ ಭುಜ ದಂಡಮ ಉಳ್ಳಿನಗೆ ತಪ್ಪುದೇ ಪೇಳಿಂ ಅಂಜುವುದು ಹಾಗೆ ಪಾಂಡವರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಪ್ರಸ್ತಾವವನ್ನೇ ಮುಂದಿಟ್ಟುಕೊಂಡು ದುರ್ಯೋಧನ ತನ್ನ ಮನದ ಅಳಲನ್ನ ಮತ್ತೆ ತೋಡ್ಕೊಳ್ತಾ ತಪ್ಪದು ಕರ್ಣ ನಿಂಬಳಿಕ ಸಂಧಿಯ ಮಾತು ತಪ್ಪದು ಅದು ಅನ್ನೋದನ್ನ ತಪ್ಪು ಅದು ಅಂತ ನಾವಿಲ್ಲಿ ಬಿಡಿಸಿ ಓದ್ಕೋಬೇಕಾಗ್ತದೆ ತಪ್ಪು ಅದು ಕರ್ಣ ನಿಂಬಳಿಕ ಸಂಧಿಯ ಮಾತು ಕರ್ಣ ಹೊತ್ತಿನಲ್ಲಿ ಸಂಧಿಯ ಮಾತನ್ನ ಮಾತನಾಡುವುದು ತಪ್ಪು ನಾವು ಗಮನಿಸಬೇಕು ದುರ್ಯೋಧನನ ತೊಂಬತ್ತೊಂಬತ್ತು ಜನ ಸಹೋದರರು ತೀರಿ ಹೋಗಿದ್ದಾರೆ ಅವರ ಜೊತೆ ಕರ್ಣ ತೀರಿ ಹೋಗಿದ್ದಾನೆ ಆದರೂ ಸಂಧಿಯ ಮಾತಿನ ಬಗ್ಗೆ ದುರ್ಯೋಧನ ಮಾತಾಡುವಾಗ ತನ್ನ ತೊಂಬತ್ತೊಂಬತ್ತು ಜನ ಸಹೋದರರು ಇಲ್ಲದೇ ಇರುವ ಹೊತ್ತಿನಲ್ಲಿ ಸಂಧಿಯ ಮಾತನ್ನ ಅಥವಾ ಸಂಧಿ ಮಾಡಿಕೊಳ್ಳೋದು ತಪ್ಪು ಅಂತಾತ ಹೇಳ್ತಾ ಇಲ್ಲ ಒಬ್ಬನೇ ಒಬ್ಬನ ಹೆಸರು ಹೇಳ್ತಾನೆ ಅದು ಕರ್ಣನ ಹೆಸರನ್ನ ಹೇಳ್ತಾನೆ ತಪ್ಪು ಅದು ಕರ್ಣ ನಿಮ್ ಬಳಿಕ ಮಾತು ಎನಗೆ ಆತನಿಲ್ಲದೆ ಎಂತಪ್ಪುದು ರಾಜ್ಯಂ ನೋಡ ಅವನಿಗೆ ಕರ್ಣ ಇದ್ರೆ ರಾಜ್ಯ ಎಲ್ಲ ನೂರು ಜನ ಸಹೋದರರ ಪ್ರಶ್ನೆ ಅವನ ಇಲ್ಲ ಅಹ್ ಎನಗೆ ಆತ ನಿಲ್ಲದೆ ಎಂತಪ್ಪುದು ರಾಜ್ಯಂ ಕರ್ಣ ನಿಲ್ಲದ ರಾಜ್ಯವನ್ನು ತಗೊಂಡು ನಾನು ಏನ್ ಮಾಡ್ಲಿ ಈ ಗದೆಯುಂ ಈ ಭುಜದಂಡಮುಂ ಉಳ್ಳಿನಂ ಕೊನರ್ತಪ್ಪದೆ ಪೇಳಿ ಎನ್ನ ಪಗೆ ಇಲ್ಲವನ ಸಾಹಸವನ್ನು ನಾವು ಮೆಚ್ಚಬೇಕಾಗ್ತದೆ ಒಬ್ಬನೇ ಒಬ್ಬ ಉಳ್ಕೊಂಡಿದ್ದಾನೆ ಆದ್ರೂ ತನ್ನ ಮೇಲೆ ತನಗೆ ಭರವಸೆ ಇದೆ ಎಲ್ಲರೂ ಹೇಳ್ತಾರೆ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ನೀನ್ ಒಬ್ಬನೇ ಇದಿಯಾ ಪಾಂಡವರ ಜೊತೆ ಯುದ್ಧ ಮಾಡಿಕ್ಕೆ ಎಲ್ಲದಕ್ಕಾಗೋದಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಸ್ವಾಭಿಮಾನಿಯಾದಂತ ಪರಾಕ್ರಮಿಯಾದಂತ ದುರ್ಯೋಧನ ಹೇಳ್ತಾನೆ ಈ ಗದೆಯುಂ ಈ ನನ್ನ ಗದೆ ಈ ಭುಜದಂಡಮುಂ ಈ ನನ್ನ ಏನು ಗಟ್ಟಿ ಬಾಹುಗಳು ಉಳ್ಳಿನಂ ಇರುವನಕ ಕೊನರ್ತಪ್ಪುದೇ ಪೇಳಿಂ ಎನ್ನ ನನ್ನ ಹಗೆ ಚಿಗುರು ಒಡೆಯಲು ಸಾಧ್ಯವೇ ಅಂದ್ರೆ ನನ್ನ ಹಗೆಗಳು ನಿಮಿರಿ ನಿಲ್ಲಲು ಸಾಧ್ಯವೆ ನನ್ನ ಗದೆ ಇರುವಾಗ ನನ್ನ ಭುಜಗಳಿರುವಾಗ ಯಾವ ವೈರಿಯು ನನ್ನ ಮುಂದೆ ತಲೆ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದು ವಿಶ್ವಾಸ ಒಂದು ಅಹಂ ನಾವು ಇಲ್ಲಿ ದುರ್ಯೋಧನಲ್ಲಿ ಕಾಣ್ತೇವೆ ನೋವ ಅರಿದು ಅಂಜುವುದೇ ನೋವ ಅರಿದು ಅಂಜುವುದೇ ನಾವು ಇಲ್ಲಿ ಹೇಳ್ತೀವಲ್ಲ ಹೊಳೆಯಲ್ಲಿ ಬಿದ್ದವನಿಗೆ ಮಳೆ ಭಯಾನೆ ಅಂತ ಆದ್ರಿಂದ ನೋವ ಅರಿದು ಆ ನೋವು ತಿನ್ಬಿಟ್ಟಿದ್ದೀನಿ ನಾನು ನೂರು ಜನ ತಮ್ಮಂದರನ್ನು ಕಳೆದುಕೊಂಡಿದ್ದೇನೆ ಅಹ್ ಭೀಷ್ಮ ತಾತ ಭೀಷ್ಮನನ್ನು ಕಳೆದುಕೊಂಡಿದ್ದೇನೆ ಗುರುಗಳನ್ನು ಕಳೆದುಕೊಂಡಿದ್ದೇನೆ ಪ್ರಾಣ ಸ್ನೇಹಿತ ಕರ್ಣನನ್ನು ಕಳೆದುಕೊಂಡು ನೋವನ್ನು ನಾನು ಉಂಡ್ಬಿಟ್ಟಿದ್ದೇನೆ ನೋವು ಉಂಡ ಮೇಲೆ ಅಂಜೋದೇಕೆ ನಿಂದರೇಂ ತಪ್ಪುದೋ ಹೇಳಿ ಅಯ್ಯ ನೊಸಲೊಳ್ ಬರೆದ ಅಕ್ಕರಂ ಆ ವಿಧಾತ್ರನ ಹೇಳ್ತಾನೆ ನಿಂದರೇಂ ತಪ್ಪುದೊ ನಾನು ಸುಮ್ಮನಿದ್ರೆ ತಪ್ಪುತ್ತಾ ಅಂತ ನನ್ನ ಹಣೆಯಲ್ಲಿ ದೇವರೇನು ಬರೆದಿದ್ದಾನೆ ಅಂತ ಯಾರಿಗೊತ್ತು ನಾನೀಗ ಒಪ್ಪಂದ ಮಾಡಿಕೊಂಡ್ರೆ ಯುದ್ಧವನ್ನ ನಿಲ್ಸಿದ್ರೆ ಅದು ತಪ್ಪುತ್ತದೆಯೇ ಪೇಳಿಂ ಅಯ್ಯ ಹೇಳು ತಂದೆ ನೊಸಲೊಳ್ ಬರೆದ ಅಕ್ಕರಂ ಆ ವಿಧಾತ್ರ ಆ ವಿಧಿ ನನ್ನ ಹಣೆಯಲ್ಲಿ ಬರೆದಂತ ಅಕ್ಷರ ಹಣೆಯಲ್ಲಿ ಬರೆದಂತ ಬರಹ ತಪ್ಪೋದಕ್ಕೆ ಸಾಧ್ಯ ಆಗ್ತದೆಯೇ ಆದ್ದರಿಂದ ಸಂಧಿಯ ಮಾತುಗಳನ್ನ ನೀವು ಆಡೋದು ಬೇಡ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ದುರ್ಯೋಧನ ತಂದೆ ತಾಯಿಗಳಿಗೆ ಹೇಳೋದನ್ನು ನಾವಿಲ್ಲಿ ಕಾಣ್ತೇವೆ ನರ ನಂ ಮುಂ ಕೊಲ್ವೆ ನರ್ಣನ ಅಳಿದು ದರಿಂ ಕೊಲ್ವೆನಾಭೀಮನಂ ಸಂಗರದೊಳ್ಸೀಳ್ ದೊಟ್ಟಿ ದುಶಾಸನ ಅಳಲಂ ಅದಂ ನೀ ಆನ್ ಕಾಪಮಂ ನಿಮ್ಮ ಇದೆ ಬಿಳ್ಕೊಂಡೆನ್ ಬೀಳ್ಕೊಂಡೆ ಇಂಪಿ ಕರ್ಣನ ಅಳಿದು ಆಂ ನರನ ಕೊಲ್ವನ್ ಕೊಲ್ವನ್ ದುಶಾಸನನ ಅಳಲನ್ ನೀ ಅವರಿದ್ರೊಳ್ದಿ ಸತ್ತಂದುಮೇನ್ ವಿಸ್ಪುರಿತಮತ್ ಪಾಕುಂ ಬಿಲ್ಕೊಂಡೆನ್ ಅಂತಿರ್ವರು ಹಾಗೆ ಕರುಣನಿಲ್ಲದ ರಾಜ್ಯ ನನಗೆ ಬೇಕಾಗಿಲ್ಲ ನನ್ನ ಹಣೆಯಲ್ಲಿ ಬರೆದದ್ದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತ ನಿರ್ಣಯಕ್ಕೆ ಬಂದಂತ ದುರ್ಯೋಧನ ತನ್ನ ಕೊನೆಯ ಮಾತನ್ನ ಹೇಳ್ತಾನೆ ನರನಂ ಮುಂ ಕೊಲ್ವೆನ್ ಆಂ ಕರ್ಣನನ್ ಇರಿದುದಂ ನನ್ನ ಪ್ರಾಣ ಸ್ನೇಹಿತ ಕರ್ಣನನ್ನ ಕೊಂದಿದ್ದಾನೆ ಆ ನರ ನರ ಅಂದ್ರೆ ಅರ್ಜುನ ಕರ್ಣನನ್ನ ಕೊಂದಂತ ಅರ್ಜುನನನ್ನ ಮುಂ ಕೊಲ್ವೆನ್ ಮೊಟ್ಟ ಕೊಲ್ತೇನೆ ಕೊಲ್ವೆಂ ಆ ಭೀಮನಳ್ ಆ ಭೀಮನ ರಣರಂಗದಲ್ಲಿ ನಾನು ಕೊಲ್ತು ಒಟ್ಟಿ ರಾಶಿ ಮಾಡಿ ದುಶ್ಯಾಸನ ಅಳಲನು ಅದಂ ನೀಗುವೆಂ ದುಶ್ಯಾಸನನ್ನ ಎದೆಯನ್ನ ಸೀಳಿ ರಕ್ತವನ್ನ ಕುಡಿದನ ಭೀಮ ಆ ಎದೆಯಲ್ಲಿ ತುಂಬಿಕೊಂಡಿದೆ ಆದ್ದರಿಂದ ರಣರಂಗದಲ್ಲಿ ಭೀಮನನ್ನ ಕೊಂದು ಅವನನ್ನ ಸೀಳಿ ರಾಸಿ ಮಾಡಿ ದುಶಾಸನನ ಅಳಲನ್ನ ನಾನು ನೀಗ್ತೇನೆ ದುಶ್ಯಾಸನ ಕೊಂದ ಸೇಡನ್ನ ನಾನು ತೀರಿಸಿಕುತ್ತೇನೆ ಅದಂ ನೀಗುವೆಂ ಫೋಕುಂ ಅಂತೀರುವಂ ಕೊಂದಂದು ಆ ಇಬ್ಬರನ್ನು ಕೊಂದಾಗ ಅದು ಹೋಗ್ತದೆ ಯಾವುದು ಆನ್ ಅವರಿದಿರೋಳ್ ಕಾದಿ ಸತ್ತಂದು ಅವರ ಮೇಲಿನ ಕೋಪ ಏನಿದೆಯಲ್ಲ ವಿಸ್ಪುರಿತಂ ಮುತ್ಕೋಪಮಂ ಅಂತ ಹೇಳ್ತಾನು ವಿಸ್ಫುರಿತಂ ಮತ್ಕೋಪಮಂ ಹಾಗರೆ ನನ್ನ ಎದೆಯಲ್ಲಿ ನನ್ನ ಮನಸಿನಲ್ಲಿ ಹುಟ್ಟಿದಂತ ಕೋಪ ಈ ಅರ್ಜುನನನ್ನ ಭೀಮನನ್ನ ಕೊಂದಾಗ ಹೋಗ್ತದೆ ಅಥವಾ ಅವರಿಂದ ನಾನು ಸತ್ತಾಗ ನನ್ನ ಕೋಪ ಹೋಗ್ತದೆ ಪೋಕುಂ ಅಂತೀರ್ವರುಮಂ ಕೊಂದಂದು ಮೇಣ್ ಆನ್ ಅವರ್ ಇದಿರೋಳ್ಕಾದಿ ಸತ್ತಂದು ಅವರಿಬ್ಬರನ್ನ ಕೊಂದಾಗ ನನ್ನ ಕೋಪ ಹೋಗ್ತದೆ ಅಥವಾ ಅವರೊಂದಿಗೆ ಕಾದಿ ನಾನು ಸತ್ತಾಗ ನನ್ನ ಕೋಪ ಶಮನವಾಗ್ತದೆ ಮೇನ್ ವಿಸ್ಫುರಿತಂ ಮತ್ ಕೋಪಂ ಪೋಕುಂ ನೋಡಿ ನನ್ನ ಏನು ವಿಸ್ಫುರಿತವಾದಂತ ಪುಟಿದೆದ್ದಂತ ನನ್ನ ಕೋಪ ಅವರಿಬ್ಬರ ಮರಣದಿಂದ ಹೋಗ್ತದೆ ಅಥವಾ ನನ್ನ ಮರಣದಿಂದ ಹೋಗ್ತದೆ ನಿಮ್ಮಡಿಯುಮಂ ಇದೆ ಬೀಳ್ಕೊಂಡೆನ್ ಇಂ ಪೋಗಿ ಏಳಿಂ ನಿರ್ಣಯಾತ್ಮಕ ಹೇಳ್ಬಿಡ್ತಾನೆ ನಿಮ್ಮ ಇದೇ ಬೀಳ್ಕೊಂಡೆ ನೋಡಿ ನಮಸ್ಕಾರ ಮಾಡ್ತೇನೆ ಬೀಳ್ಕೊಡ್ತಾ ಇದ್ದೇನೆ ಬೀಳ್ಕೊಳ್ತಾ ಇದ್ದೇನೆ ಎದ್ದೇಳಿ ಇನ್ಮೇಲೆ ಹೋಗಿ ನೀವು ಯಾವ ಸಂಧಿಯ ಮಾತುಗಳಿಗೂ ನಾನು ಒಪ್ಪೋದಿಲ್ಲ ಅವರನ್ನ ಕೊಂದು ನನ್ನ ಸೈಡನ್ನ ತೀರ್ಸ್ಕೊತೇನೆ ನನ್ನ ಕೋಪವನ್ನು ಶಮನ ಮಾಡಿಕೊತೇನೆ ಇಲ್ಲ ಅವರಿಂದ ಸತ್ತು ನನ್ನ ಕೋಪವನ್ನು ಶಮನ ಮಾಡಿಕೊಳ್ತೇನೆ ಇದರಿಂದ ಈ ರಣರಂಗಕ್ಕೆ ಈ ದ್ವೇಷಕ್ಕೆ ಒಂದು ಇತಿಶ್ರಿಯನ್ನ ಹಾಡ್ತೇನೆ ನೀವಿನ್ ಮುಂದೆ ನನಗೇನು ಹೇಳ್ಬಿಡಿ ಎದ್ದು ಹೋಗಿ ಅಂತ ಹೇಳಿ ಅವರಿಂದ ದುರ್ಯೋಧನ ಬೀಳ್ಕೊಂಡು ಮುಂದೆ ಸಾಗ್ತಾನೆ ನುಡಿ ನಿನಗಂ, ದಿನೇಶ ತನಯಂಗಂ, ಅದು ಎನ್ನಯ ಪಕ್ಕದೆಯ Alli saman irvarum, atan ati tanada pimbadi nul, aden tupel pariye, keldveno keldo de chhi ಪರಂ ಪರಂ ನುಡಿದೊಡೆ ಕೇಳ್ಡನ್ ಎಂದು ನೋಯನೆ ಇರ್ದು ಈನಾತ್ಮಜಂ ನೋಯನೆ ಹೀಗೆ ತಂದೆ ತಾಯಿಗಳಿಂದ ಬೀಳ್ಕೊಂಡು ನಡೆದಂತಹ ದುರ್ಯೋಧನ ಮುಂದೆ ಹೋಗಿ ಆತನ ಸೈನ್ಯದಲ್ಲಿ ಉಳಿದಂಥ ಕೃಪಾಚಾರ್ಯ ಅಶ್ವತ್ಥಾಮ ಮತ್ತು ಶಲ್ಯ ಮುಂತಾದವರೊಂದಿಗೆ ಓಲಗದಲ್ಲಿ ಸಮಾಲೋಚನೆಯನ್ನು ನಡೆಸ್ತಾನೆ ಮುಂದಿನ ಸೇನಾಪತಿಯನ್ನ ಯಾರನ್ನಾಗಿ ಮಾಡಬೇಕು ಹೇಗೆ ಯುದ್ಧವನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರ ಮಾಡ್ತಾ ಕರ್ಣನ ಪ್ರಸ್ತಾಪ ಬರುತ್ತದೆ ಆವಾಗ ಅಶ್ವತ್ಥಾಮ ಹೇಳ್ತಾನೆ ನೋಡು ದುರ್ಯೋಧನ ನೀನು ಮಾತಿ ಮಾತಿಗೆ ಕರ್ಣ ಕರ್ಣ ಅಂತ ಹೇಳ್ತಿದ್ದೆ ನಿನ್ನ ಕರ್ಣನಿಂದ ನಿನ್ನ ಯಾವ ಸಹಾಯವೂ ಆಗಲಿಲ್ಲ ನಿನ್ನ ತಮ್ಮಂದಿರು ಸಾಯುವಾಗ ಕರ್ಣ ನೋಡ್ತಾ ನಿಂತಿದ್ದ ಅಂತ ಕರ್ಣನನ್ನು ಹೀಯಾಳಿಸಿ ಮಾತಾಡ್ತಾರೆ ಅಲ್ಲಿರುವವರು ಅಶ್ವತ್ಥಾಮ ಹೀಯಾಳಿಸಿ ಮಾತಾಡಿದಾಗ ದುರ್ಯೋಧನ ಕರ್ಣನ ಬಗ್ಗೆ ತನಗಿರುವ ಅಭಿಮಾನವನ್ನ ತನಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳ್ತಾನೆ ನುಡಿ ನಿನಗಂ ದಿನೇಶತನಯಂ ಅದು ಎನ್ನಯ ಪಕ್ಕದೇ ಆದುಡಂ ಮಿಡುಕದೇ ಕೇಳವೆಂ ಅಲ್ಲಿ ಸಮಂ ಇರುವರು ಆತನು ಅತೀತನಾದ ಪಿಂಬಡಿನೊಳ್ ಅದೆಂತು ಪೇಳ್ ಪಳಿಯೆ ಕೇಳವೆನೋ ಕೇಳ್ದೊಡೆ ಚೀ ಪರಂ ಪರಂ ನುಡಿದೊಡೆ ಕೇಳ್ದನು ಎಂದು ನೋಯನೆ ಸಗ್ಗದೊಳಿರ್ದ ಇನಾತ್ಮಜಂ ಒಳ್ಳೆಯ ಮಾತನ್ನು ಹೇಳ್ತಾರೆ ಅಶ್ವತ್ತಾಮ ನನ್ನ ಎದುರಿನಲ್ಲಿ ನಿನಗೆ ಮತ್ತು ಕರುಣನಿಗೆ ವಾಗ್ವಾದ ನಡೆದರೆ ಅದನ್ನು ಕೇಳಿಕೊಂಡು ಸುಮ್ಮನೆ ಇರುತ್ತೇನೆ ಮಿಡುಕದೇ ಕೇಳುವೆಂ ಅವನ ಪರವಾಗಿ ಅವನ್ ಮಾತಾಡ್ತಾನೆ ನಿನ್ನ ಪರವಾಗಿ ನೀನ್ ಮಾತಾಡ್ತೀಯಾ ಅದನ್ನ ನಾನು ಕೇಳುವಂಥದ್ದು ಸರಿ ಅಲ್ಲಿ ಸಮಂ ಇರ್ವರು ಅಲ್ಲಿ ನೀವು ಇಬ್ರು ಯೋಧರು ನಿಮ್ಮ ಅಭಿಪ್ರಾಯಗಳು ಹೇಳ್ತೀರಿ ಅಂತ ನಾನು ಸುಮ್ಮನೆ ಇದ್ದೆ ಆತನು ಅತೀತನಾದ ಪಿಂಬಡಿನವಳ್ ಅದೆಂತೂ ಪೇಳ್ ಪಳಿಯ ಕೇಳುವೆನು ಆದರೆ ಈಗ ಆತ ಇಲ್ಲ ಅವನು ನನಗಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ್ದಾನೆ ಅವನ ಅತೀತನಾಗಿದ್ದಾನೆ ಇಲ್ಲದಾಗ ಅವನನ್ನು ಹಳಿದರೆ ನಾನು ಕೇಳುವುದು ಹೇಗೆ ಅಂತ ನಮ್ಮಲ್ಲಿ ಒಂದು ಮಾತಿದೆ ವ್ಯಕ್ತಿ ಎಂಥವನೇ ಇರಲಿ ಸತ್ ಮೇಲೆ ಅವನು ದೇವರು ಅಂತ ಪರಿಗಣನೆ ಮಾಡಬೇಕು ಅನ್ನುವಂಥ ಮಾತಿದೆ ಕರ್ಣನನ್ನ ತನ್ನ ಸ್ನೇಹಿತನಾದ ಕರ್ಣನನ್ನ ಹಳೆಯೋದು ಬೈಯೋದು ದುರ್ಯೋದು ಆಗೋದಿಲ್ಲ ಆದ್ದರಿಂದ ಅಶ್ವತ್ಥಾಮನಿಗೆ ಹಾಗೆ ನೀನು ಅನ್ನೋ ಮಾತನ್ನು ಹೇಳ್ತಾನೆ ಅದೆಂತು ಪೇಳ್ ಪಳಿಯೆ ಕೇಳುವೆನೋ ಅವನ ಇಲ್ಲದಾಗ ಅವನನ್ನು ಹಳಿದರೆ ಹೇಗೆ ಕೇಳ್ತೇನೆ ಕೇಳ್ದೊಡೆ ಅಕಸ್ಮಾತ್ ನೀವು ಬೈದಾಡೋದನ್ನ ನಾನು ಕೇಳಿ ಸುಮ್ಮನೆ ಇದ್ರೆ ಛೀ ಪರಂ ಪರಂ ನುಡಿದೊಡೆ ಕೇಳ್ದನು ಎಂದು ಬೇರೆಯವರು ನನ್ನ ಬಗ್ಗೆ ಕೆಟ್ಟದಾಗಿ ನುಡಿದರೆ ದುರ್ಯೋದನ ಕೇಳ್ತಾ ಸುಮ್ಮನೆ ಕೂತಿದ್ದಾನೆ ಎಂದು ನೋಯನೆ ಸಗ್ಗದೊಳೆಯಿದ್ದ ಇನಾತ್ಮಜಂ ಅಲ್ಲಿ ನನ್ನ ಸ್ನೇಹಿತ ಸ್ವರ್ಗದಲ್ಲಿ ಕೂತಿದಾನೆ ಸ್ವರ್ಗದಲ್ಲಿ ಕೂತು ನೋಡ್ತಾನೆ ಪೆರರ್ ಪೆರಂ ನುಡಿದೊಡೇ ಬೇರೆಯವರು ಕೆಟ್ಟದ್ದನ್ನ ನುಡಿದರು, ದುರ್ಯೋಧನ ಸುಮ್ಮನೆ ಕೂತಿದಾನೆ ಅಂತ ಕರ್ಣನ ಆತ್ಮ ನೊಂದುಕೊಳ್ಳದಿಲ್ಲವೆ ಅನ್ನೋ ಮಾತನ ದುರ್ಯೋಧನ ಹೇಳ್ತಾ ಕರ್ಣನ ಬಗೆಗಿದ್ದ ತನ್ನ ಪ್ರೀತಿಯನ್ನ ಈ ಪದ್ಯದಲ್ಲಿ ವ್ಯಕ್ತಗೊಳಿಸ್ತಾನೆ ತ್ರಯ ನಿನಗೆ ಆತ್ಮೀಯ ಆಯತ್ನ ಸಿದ್ಧವಾಗಿ ನಿಂದುದರಿ ನೀನೆ ವೀರ ಪಟ್ಟಿ ನಿಲ್ವೂಯನೇ ಆ ದಿಟಮಿ ಶಲ್ಯನ ಅಳವಂ ನೆರೆ ಮುನ್ನೆ ಅರಿದಿರ್ದು iran yege kaadisuvenn aane mahaajiyul aampen ante gaiyandu ಮುಕುಂದ ಕಟ್ಟೆನಗೆ ಪಟ್ಟಮನ್ ಎಂದು ಮುಕುಂದ ವೃಂದಂ ಒಂದೊಂದರು ವಂದು ಮಿಕ್ಕೆಸೆಯ ತಾಳಿದನ್ ಆ ವಿಭು ವೀರ ಪಟ್ಟಮ ಹೀಗೆ ದುರ್ಯೋಧನನ ಓಲಗದಲ್ಲಿ ಚರ್ಚೆಗಳು ಅಭಿಪ್ರಾಯಗಳು ವ್ಯಕ್ತಪಟ್ಟು ಕೊನೆಗೆ ದುರ್ಯೋಧನ ಮಾದ್ರೇಶನಾದಂಥ ಶಲ್ಯನಿಗೆ ಸೇನಾಧಿಪತಿ ಪಟ್ಟವನ್ನ ಕಟ್ತಾನೆ ಅದು ದೂತರಿಂದ ಧರ್ಮರಾಜನಿಗೆ ಗೊತ್ತಾಗ್ತದೆ ಆ ಧರ್ಮರಾಜ ತಕ್ಷಣ ಶ್ರೀಕೃಷ್ಣನನ್ನು ಕರೆಸಿಕೊಂಡು ಕೌರವರ ಪಾಳಯದಲ್ಲಿ ಶಲ್ಯ ಸೇನಾಧಿಪತಿಯಾಗಿದ್ದಾನೆ ನಮ್ಮ ಪಾಳೆಯದಲ್ಲಿ ಯಾರನ್ನ ಸೇನಾಧಿಪತಿಗಳನ್ನಾಗಿ ಮಾಡಬೇಕು ಅಂತ ಸಮಾಲೋಚನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ ಶಲ್ಯ ಸಾಮಾನ್ಯ ವೀರನಲ್ಲ ಅವನನ್ನ ಸೋಲಿಸ್ಬೇಕಾದ್ರೆ ಕೆಲವು ಸಿದ್ಧಿಗಳು ಬೇಕಾಗ್ತವೆ ಆ ಸಿದ್ಧಿಗಳು ನಿನ್ನಲ್ಲಿವೇ ಯಾವ ಸಿದ್ಧಿ ಪ್ರಭು ಸಿದ್ಧಿ ಮಂತ್ರಸಿದ್ಧಿ ಉತ್ಸಾಹ ಸಿದ್ಧಿ ಅಂತ ಮೂರು ಸಿದ್ಧಿಗಳನ್ನ ಪಡೆದಂಥ ವ್ಯಕ್ತಿ ಶಲ್ಯನನ್ನ ಎದುರಾಗೋದಕ್ಕೆ ಅರ್ಹ ಅನ್ನುವಂಥ ಒಂದು ನಂಬಿಕೆ ಕೃಷ್ಣನಿಗೆ ಅಥವಾ ಅಲ್ಲಿದ್ದ ವೀರರಿಗೆ ಇರ್ತದೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಅಲ್ಲದೆಯುಂ ಸಿದ್ಧತ್ರಯಗಳು ನಿನಗೆ ಆತ್ಮೀಯೋ ಆಯತ್ತ ಸಿದ್ಧಿಯಾಗಿ ನಿಂದುದರಿಂ ನೀನೇ ಬೀರವಟ್ಟಮಂ ತಾಳ್ದಿ ನಿಲ್ಲುವುದೇನೆ ಅದ್ರಿಂದ ಧರ್ಮರಾಯ ಕೇಳೋ ಆ ಮೂರು ಸಿದ್ಧಿಗಳು ಪ್ರಭು ಸಿದ್ಧಿ ಮಂತ್ರ ಸಿದ್ಧಿ ಉತ್ಸಾಹ ಸಿದ್ಧಿ ನಿನಗೆ ಆಯತಮಾಗಿರೆ ನಿನಗೆ ಒಲಿದು ಬಂದಿದ್ದರಿಂದ ಶಲ್ಯನನ್ನ ಎದುರುಗೊಳ್ಳುವ ಸಾಹಸವನ್ನ ನೀನೇ ಮಾಡು ನೀನೇ ಸೇನಾಧಿಪತಿಯಾಗಿ ಶಲ್ಯ ನಡೆ ನಡೆಯುವ ಯುದ್ಧವನ್ನ ಮಾಡುವಂತ ಶ್ರೀ ಕೃಷ್ಣ ಶ್ರೀಕೃಷ್ಣ ಧರ್ಮರಾಯನಿಗೆ ಮಾತುಗಳನ್ನ ಹೇಳ್ತಾನೆ ಕೃಷ್ಣ ಶಲ್ಯನ ಎದುರಾಳಿಯಾಗಿ ನೀನೇ ಸೇನಾಧಿಪತಿಯಾಗಿ ಯುದ್ಧವನ್ನ ಮಾಡುವಂತ ಧರ್ಮರಾಜನಿಗೆ ಮಾತುಗಳನ್ನು ಹೇಳಿದಾಗ ಧರ್ಮರಾಜ ಕೂಡ ಅದನ್ನ ಒಪ್ಪಿಕೊಂಡು ಹೇಳ್ತಾನೆ ಆಮ್ ದಿಟಮಾಗಿ ಶಲ್ಯನ ಅಳವಂ ನೆರೆ ಮುನ್ನೆ ಅರಿದು ಅರಿದುಂ ಎನ್ನ ತಮ್ಮಂದಿರನ್ ಏಕೆಕಾದಿಶಿವನ್ ಹೌದು ಕೃಷ್ಣನೇ ಹೇಳೋದು ಸರಿ ಇದೆ ಶಲ್ಯನ ಸಾಮರ್ಥ್ಯವನ್ನ ಅಳವು ಅಂದರೆ ಸಾಮರ್ಥ್ಯ ಶಲ್ಯನ ಸಾಮರ್ಥ್ಯವನ್ನ ನಾನು ಚೆನ್ನಾಗಿ ಅರಿತುಕೊಂಡವನಾಗಿಯೂ ನನ್ನ ತಮ್ಮಂದಿರನ್ನ ಅವನ ಎದುರು ಯಾಕೆ ನಿಲ್ಲಿಸುತ್ತೇನೆ ಹಾಗೆ ನಿಲ್ಲಿಸುವುದಿಲ್ಲ ನೋಡ್ಬೇಕು ಶಲ್ಯ ಗದಾಯುದ್ಧ ಮತ್ತು ಭಲ್ಲೆ ಅಂತಂದ್ರೆ ಈಟಿಯ ಯುದ್ಧದಲ್ಲಿ ಅತ್ಯಂತ ಸಮರ್ಥ ಧರ್ಮರಾಯ ಕೂಡ ಭಲ್ಲೆಯ ಚಿತ್ರದಲ್ಲಿ ಅತ್ಯಂತ ಸಮರ್ಥ ಹೀಗಾಗಿ ಅವರ ಸಮ ಆಳುಗಳು ಧರ್ಮರಾಯ ಮತ್ತು ಶಲ್ಯ ಆ ಯುದ್ಧಕ್ಕೆ ಅನ್ನೋ ಕಾರಣಕ್ಕಾಗಿ ಧರ್ಮರಾಜ ಹೇಳ್ತಾನೆ ಆಂ ದಿಟಮವಾಗಿ ಶಲ್ಯನ ಅಳಬಂ ನೆರೆಮುನ್ನೆ ಅರಿದುಂ ಎನ್ನ ತಮ್ಮಂದಿರನ್ ಏಕಕಾದಿ ಆನೆ ಮಹಾಜಿಯೋಳ್ ಆಪ್ ಆಮ್ ಪೆನ್ ಅವ್ರನ್ನ ಅವ್ರನ್ನ ತಮ್ಮಂದಿರನ ಹೋರಾಟಕ್ಕೆ ಬಿಡುವುದಿಲ್ಲ ನಾನೇ ಮಹಾ ರಣರಂಗದಲ್ಲಿ ಶಲ್ಯನಿಗೆ ಎದುರಾಗುತ್ತೇನೆ ಅಂತೆಗೈ ಎಂದು ಮುಕುಂದ ಪಟ್ಟವನ್ ಎಂದು ನೋಡಿಯೇ ಆಗ ನೀ ಹೇಳಿದಾಗ ಸರಿ ಇದೆ ಕೃಷ್ಣ ಅಂತೆಗೈ ಹಾಗೆ ಮಾಡು ಮುಕುಂದ ಪಟ್ಟವನ್ನ ನನಗೆ ಕಟ್ಟು ಸೇನಾಧಿಪತಿ ಪಟ್ಟವನ್ನ ನನಗೆ ಕಟ್ಟು ಎಂದು ಹೇಳ್ತಾನೆ ಮುಕುಂದ ವೃಂದಂ ಒಂದರೊಳ ಒಂದಿ ಕವಿ ಒಂದು ಶಬ್ದಕ್ಕಿರುವ ನಾನಾ ಅರ್ಥಗಳ ಸಾಧ್ಯತೆಗಳನ್ನ ಬಳಸಿಕೊಂಡು ಕಾವ್ಯ ಕಟ್ಟುವ ಕಲೆ ಕವಿಗೇ ಇರ್ತದೆ ಇಲ್ಲಿ ಮುಕುಂದ ಅನ್ನುವಂಥದ್ದು ಶ್ರೀಕೃಷ್ಣನಿಗೆ ಒಂದು ಅಭಿಧಾನ ಇರುವಂತದ್ದು. ಮುಕುಂದ ಅಂತ ಒಂದು ವಾದ್ಯ ಬೃಂದ ಕೂಡ ಅದು ಇದೆ ಆದ್ದರಿಂದ ಮುಕುಂದ ಬೃಂದಂ ಒಂದರೊಳು ಒಂದಿ ಮಿಕ್ಕೆಸೆಯೇ ಮುಕುಂದ ವಾದ್ಯಗಳ ಬೃಂದವು ಒಂದರೊಡನೆ ಒಂದು ಹೊಂದಿಕೊಂಡು ಅತ್ಯಂತ ಆ ಜೋರಾಗಿ ಶಬ್ದಗಳನ್ನ ಮಾಡಲಾಗಿ ತಾಳ್ದಿದನ್ ಆ ವಿಭು ಬೀರಮಟ್ಟಮಂ ಆ ವಿಭು ಅಂತಂದ್ರೆ ಆ ಧರ್ಮರಾಯ ಆ ರಾಜ ಮುಕುಂದ ವೃಂದ ಮುಕುಂದವಾದ್ಯ ಗೋಷ್ಠಿಯು ಮೊಳಗಲಾಗಿ ತಾನು ವೀರ ಪಟ್ಟವನ್ನ ಕಟ್ಟಿಸಿಕೊಂಡನು ಅಂತ ಇಲ್ಲಿ ಪಂಪ ಹೇಳ್ತಾನೆ ಕರಿ ಮಕರ ಆಹತಿಯ ಬಿರಿದು ಅಳರುವ ಭೈತ್ರದಂತೆ ವಿವಿಧ ಆಯುಧ ದಂತುರಿತಂಗಳಳಿದು ಆಸಂಗರ ಜಳ ನಿಧಿಯು ವರುಥ ಕರಿಣಿಕರಗಳು ಅಳಿದುಬೋ ಹೀಗೆ ಆಕಡೆ ಕಡೆ ಶಲ್ಯ ಸೇನಾಧಿಪತಿ ಆಗ್ತಾನೆ ಈ ಧರ್ಮರಾಯ ಸೇನಾಧಿಪತಿ ಆಗ್ತಾನೆ ಎರಡು ಸೈನ್ಯಗಳು ರಣರಂಗದಲ್ಲಿ ಎದುರಾಗ್ತವೆ ಭಯಂಕರವಾದಂತ ಹೋರಾಟ ನಡೀತದೆ ಆ ಹೋರಾಟವನ್ನ ಕವಿ ಒಂದು ಉಪಮೆಯ ಮೂಲಕ ಇಲ್ಲಿ ಹೋಲಿಸ್ತಾನೆ ಕರಿ ಮಕರ ಆಹತ ಹತಿಂ ಬಿರಿದಳರುವ ಭೈತ್ರದಂತೆ ಇಲ್ಲಿ ಈ ರಣರಂಗವನ್ನ ಒಂದು ಸರೋವರಕ್ಕೆ ಕವಿ ಹೋಲಿಸ್ತಾನೆ ಒಂದು ಸರೋವರದಲ್ಲಿ ಕರಿ ಅಂತಂದ್ರೆ ಆನೆ ಅಂತಂದ್ರೆ ಇಲ್ಲಿ ನೀರಾನೆ ಅಂತ ಅರ್ಥ ಮಕರ ಅಂತಂದ್ರೆ ಮೊಸಳೆ ಅಂತ ಹಾಗಾದ್ರೆ ಒಂದು ಸರೋವರದಲ್ಲಿ ಅಹ್ ನೀರಾನೆ ಮತ್ತು ಮೊಸಳೆಗಳ ಹೊಡೆತದಿಂದ ಭೈತ್ರಂ ಬಿರಿದಳ ಅಳರುವ ಅಂದ್ರೆ ಭೈತ್ರ ಅಂದ್ರೆ ಒಂದು ದೋಣಿ ಒಂದು ನಾವೇ ಆ ಒಂದು ನಾವೆಯನ್ನ ಈ ಕಡೆಯಿಂದ ನೀರಾನೆ ಆ ಕಡೆಯಿಂದ ಮೊಸಳೆ ಬಂದು ಆಕ್ರಮಣ ಮಾಡಿದರೆ ಹೇಗೆ ನಾವೆ ಮುರ್ಕೊಂಡು ಹೋಗ್ತದೆಯೋ ಹಾಗೆ ವಿವಿಧ ಆಯುಧ ದಂತುರಿತಂಗಳ ಅಳಿದು ಅರಿದು ಆ ಸಂಗರ ಜಳನಿಧಿಯೋಳ್ ವರುತ ಕರಿನಿಕರಂಗಳ್ ಹಾಗಾದ್ರೆ ಅಲ್ಲಿ ಆ ಸಂಗರ ಜಲನಿಧಿಯೋಳ್ ಎಂಬ ಜಲನಿಧಿಯಲ್ಲಿ ಎಂಬ ಸರೋವರದಲ್ಲಿ ಇರುವಂತಹ ವರೂತ ಕರಿನಿಕರಂಗ ಅಲ್ಲಿ ರಥಗಳು ಮತ್ತು ಆನೆಗಳು ಭೈತ್ರದಂತೆ ಬರಿದ ಅಳರುವ ಭೈತ್ರಂತೆ ದೋಣಿ ಬಿರಿತ ಹಾಗೆ ರಥಗಳು ಬಿರುಚೋದು ಆನೆಗಳು ಗಾಯಗೊಂಡವು ಅಂತ ಕವಿ ಇಲ್ಲಿ ವರ್ಣನೆ ಮಾಡುತ್ತಾನೆ ಇದು ಒಂದು ಉಪಮಾ ಅಲಂಕಾರದ ಒಂದು ಉದಾಹರಣೆ ರಣರಂಗವನ್ನ ಒಂದು ಸರೋವರಕ್ಕೆ ಹೋಲಿಸಿ ಇಲ್ಲಿ ಕವಿ ವರ್ಣನೆ ಮಾಡಿರುವುದನ್ನ ನಾವು ನೋಡಬಹುದು ಅಂತು ಮುಟ್ಟೆವಂದು ವರೋರ್ವರ ರಥದ ಕುದುರೆಯ ಪಳವಿಗೆಯ ಕುರುಗಳೂ ಸಾಕಿ ಪೃತವರ್ಮನುಳ್ ನಕುಳಂ ಶತಬಿಂದು ವಿನ ಮಕ್ಕಳವರುಳ್ ಸಹ ದೇವಂ ಶಕುನಿಯುಳ್ ಯುಧಾಮು ್ರಮಾರ್ಜುನನ್ ಅಶ್ವತ್ಥ ಮನುರ್ಪಿಣೆದು ಮಂಡಳ ಭ್ರಾಂತ ಉದ್ರಾಂತ ಸ್ಥಿತ ಚಕ್ರಮೆಂಬ ರಥ ಯುಧೊಳ ಆಲೀಡ ಪ್ರತ್ಯಾಲೀಢ ಸಮೆಂಬ ಆಸನಗಳೆರವು ಶರಾಸನ ವಿದ್ಯೆಗಳು ಅತಿಪ್ರವೀಣರು ಜಾಣರು ಆಗಿ ಈ ಪದ್ಯದಲ್ಲಿ ಯಾರಿಗೆ ಯಾರ್ಯಾರು ಎದುರಾದರು ಕೌರವರ ಪಾಳ್ಯದಲ್ಲಿ ಯಾರಿದ್ರು ಪಾಂಡವರ ಪಾಳ್ಯದಲ್ಲಿ ಯಾರಿದ್ರು ಯಾರು ಯಾರೊಂದಿಗೆ ಎದುರಾಗಿ ಹೋರಾಟ ಮಾಡಿದರು ಅನ್ನೋ ವಿವರವನ್ನ ಇಲ್ಲಿ ಪಂಪ ಕೊಡ್ತಾನೆ ಅಂತೂ ಮುಟ್ಟೆ ಒಂದು ರಥದ ಕುದುರೆಯ ಪಳವಿಗೆಯ ಕುರುಪುಗಳಿಂ ಇವರು ಅವರೆಂದು ಅರಿದು ಹೇಗೆ ಅರ್ಥ ಮಾಡಿಕೊಂಡ್ರು ಅವರು ಬಂದವರು ಯಾರು ಅನ್ನೋದನ್ನ ಹೇಗೆ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಅಂತು ಮುಟ್ಟೆ ಒಂದು ರಥದ ಕುದುರೆಯ ಪಳವಿಗೆಯ ಕುರುಪುಗಳಿಂ ರಥದ ಕುದುರೆಗಳ ಬಗ್ಗೆ ಮತ್ತು ರಥದ ಮೇಲಿರುವಂತ ಒಂದು ಧ್ವಜದಿಂದ ಇವರು ಇವರೇ ಅಂತ ಅರ್ಥ ಮಾಡಿಕೊಂಡ್ರು ಈಗ ಹಾವು ಸರ್ಪ ಇದ್ರೆ ದುರ್ಯೋಧನ ಕಪಿ ಇದ್ರೆ ಅರ್ಜುನ ಈ ಅಂತು ಮುಟ್ಟೆ ಒಂದು ರಥದ ಕುದುರೆಯ ಪಳವಿಗೆಯ ಕುರುಪುಗಳಿಂ ಇವರು ಅವರೆಂದು ಅರಿದು ಹಾಗೆ ಯಾರು ಯಾರ ಜೊತೆ ಯುದ್ದ ಮಾಡಿದ್ರು ಸಾತ್ಯಕಿ ಕೃತವರ್ಮನಳು ನಕುಳಂ ಶತಬಿಂದುವಿನ ಮಕ್ಕಳು ಐವರುಳು ಸಾತ್ಯಕಿ ಕೃತವರ್ಮನ ಜೊತೆ ಯುದ್ದ ಮಾಡಕೆ ಆರಂಭ ಮಾಡಿದ ನಕುಳಂ ನಕುಲ ಶತಬಿಂದು ಮಕ್ಕಳು ಐವರುಳು ಶತಬಿಂದು ಅಂತ ಒಬ್ಬ ರಾಜ ಅವನ ಐವರು ಮಕ್ಕಳೊಂದಿಗೆ ನಕುಲ ಯುದ್ಧವನ್ನು ಆರಂಭ ಮಾಡಿದ ಸಹದೇವಂ ಶಕುನಿಯಳು ಸಹದೇವ ಶಕುನಿಗೆ ಎದುರಾದ ಇದಾಮನ್ಯು ಉತ್ತಮೌಜರ್ ಕೃಪನೊಳು ಯುಧಾಮನ್ಯು ಉತ್ತಮೌ ಜಸರ್ ಕೃಪನ ಎದುರಾಗಿ ಹೋರಾಟ ಮಾಡಿದರು ಭೀಮಸೇನಂ ಪರ್ವತ ರಾಜರೊಳ್ ಭೀಮಸೇನ ಪರ್ವತ ರಾಜನೊಂದಿಗೆ ಯುದ್ಧವನ್ನು ಆರಂಭ ಮಾಡಿದ ವಿಕ್ರಮಾರ್ಜುನನ್ ಅಂದರೆ ಅರ್ಜುನ ಅಶ್ವತ್ಥಾಮನೊಳ್ ಪೆಣೆದು ಮಂಡಳ ಭ್ರಾಂತ ಉದ್ಭ್ರಾಂತ ಸ್ಥಿತಚಕ್ರಂ ಎಂಬ ರಥ ಯುದ್ಧದೊಳೆಂ ನೋಡಿ ಅಲ್ಲಿ ಹೇಳ್ತಾನೆ ಹಾಗೆ ರಥದ ಯುದ್ಧಗಳು ಯಾವುವು ಅಂತ ಇದೆಲ್ಲ ಪಂಪನಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಪಂಪನ ಚರಿತ್ರೆಯಲ್ಲಿ ಬರಿತರೆ ಪಂಪ ಬರೀ ಕವಿಯಾಗಿರ್ಲಿಲ್ಲ ಕಲಿಯುವ ಆಗಿದ್ದ ಅರಿಕೆ ಸೈನ್ಯದಲ್ಲಿ ಸೇರಿಕೊಂಡು ಕೆಲವು ಕಾಲ ಯುದ್ಧವನ್ನೂ ಆತ ಮಾಡಿದ್ದ ಅನ್ನೋ ಮಾತನ್ನ ಹೇಳ್ತಾರೆ ಒಬ್ಬ ನಾಗರಾಜ ಕವಿ ಅನ್ನೋನು ಹೇಳ್ತಾನೆ ಪಸರಿಪ ಕನ್ನಡಕ್ಕೆ ಓರ್ವನೆ ಸತ್ಕವಿ ಪಂಪ ಏಂ ಕಲಿಯೋ ಸತ್ ಅಂತ ಹೇಳ್ತಾನೆ ಆ ಮಾತಿಗೆ ಪೂರಕವಾದಂತ ಅದಕ್ಕೆ ಅನುರೂಪವಾದಂತ ಅದನ್ನು ಸಮರ್ಥಿಸುವಂತ ಕೆಲವು ಸಂಗತಿಗಳು ಪಂಪ ಭಾರತದಲ್ಲಿ ಸಿಕ್ತವೆ ಹಾಗೆ ಪಂಪ ಎಲ್ಲರೂ ಎದುರಾಗಿ ಯುದ್ಧವನ್ನ ಮಾಡಿದರು ಹಾಗಾದ್ರೆ ಎಂಥ ಯುದ್ಧಗಳನ್ನ ಮಾಡಿದರೂ ಪೆಣೆದು ಮಂಡಳ ಭ್ರಾಂತ ಉದ್ಭ್ರಾಂತ ಸ್ಥಿತಚಕ್ರಂ ಎಂಬ ರಥ ನೋಡಿ ರಥ ಯುದ್ಧದಲ್ಲಿ ಬೇರ್ಬೇರ್ ಬೇರ್ ಬೇರೆ ತರದ ಯುದ್ಧ ಅವು ಭ್ರಾಂತ ಅನ್ನುವಂಥದ್ದು ಉದ್ಭ್ರಾಂತ ಸ್ಥಿತಚಕ್ರಂ ಎಂಬ ರಥ ಯುದ್ಧದೊಳೆ ಆಲೀಢ ಪ್ರತ್ಯಾಲೀಢ ಸಮಪಾದಂಗಳೆಂಬ ಆಸನಗಳ ನೋಡಿ ಮತ್ತೆ ಈ ಬಿಲ್ಲ ಮಾಡುವಾಗ ಕೆಲವು ಆಸನಗಳಲ್ಲಿ ಕುಳಿತುಕೊಂಡು ನಿಂತುಕೊಂಡು ಬಿಲ್ ವಿದ್ಯೆಯನ್ನ ವಿಧಾನವನ್ನ ಪಂಪ ಇಲ್ಲಿ ವರ್ಣನೆ ಮಾಡ್ತಾನೆ ಆ ಬಿಲ್ ಅಥವಾ ಬಿಲ್ ಅನ್ನ ಬಿಡುವ ಆಸನಗಳು ಯಾವುವು ಅನ್ನೋದನ್ನ ಪಂಪ ಇಲ್ಲಿ ಹೇಳ್ತಾನೆ ಆಲೀಢ ಪ್ರತ್ಯಾಲೀಢ ಸಮಪಾದಂಗಳೆಂಬ ಆಸನಗಳೊಳ ಪೆರವು ಶರಾಸನ ವಿದ್ಯೆಗೊಳ್ ಅತಿ ಪ್ರವೀಣರು ಜಾಣರು ಆಗಿ ಎಲ್ಲರೂ ಮೆರೆದರು ಎಲ್ಲರೂ ಬೇರ್ಬೇರ್ ಬೇರ್ಬೇರ್ ಬೇರೆ ಆ ಏನು ಬಿಲ್ಲು ವಿದ್ಯೆ ಆಸನಗಳಲ್ಲಿ ಕುಳಿತು ಬಿಲ್ಲು ಬಾಣ ಪ್ರಯೋಗವನ್ನು ಮಾಡಿದ್ರು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ರಥದ ಯುದ್ಧವನ್ನು ಅವರು ಮಾಡಿದ್ರು ಎಲ್ಲರೂ ಪ್ರವೀಣರಾಗಿ ಜನ ಬೆಚ್ಚುವ ಹಾಗೆ ಯುದ್ಧವನ್ನು ಮಾಡಿದ್ರು ಅಂತ ಪಂಪ ವರ್ಣನೆಯನ್ನ ಮಾಡ್ತಾನೆ ಈ ಪದ್ಯ ಪಂಪನೇನ್ ಕಲಿಯೋ ಸತ್ಕವಿಯೋ ಅನ್ನೋ ಮಾತಿಗೆ ಪೂರಕವಾಗಿದೆ ಪಂಪ ರಣರಂಗದಲ್ಲಿ ಯುದ್ಧವನ್ನ ಮಾಡಿದ್ರಿಂದ ಅವನಿಗೆ ಎಲ್ಲ ಆಯುಧಗಳ ಎಲ್ಲ ಹೋರಾಟಗಳ ಒಂದು ಪರಿಚಯ ಇರೋದನ್ನ ಈ ಪದ್ಯ ಸಾಬೀತ್ ಮಾಡ್ತದೆ NERDU NIRVAYAM NARUVAYAM MUMMONE NERAKE NARACAM TAGARTHALAYAM NER NERIVAKAN GELAYAM BU KELLEAM BU KAKKAM BU KELLEAM BU MONE YAM BU THEEVE GANNAM ಕಣಕ್ಯನೇ ಪೆರೆಯವಲಂಬು ಎಂಬ ಅಂಕದರ್ ಅತಿರಥರ್ ಒಂದು ಜಾವಂ ಹಾಗೆ ಯುದ್ಧ ವರ್ಣನೆಯಲ್ಲಿ ಮುಂದುವರೆದಂತ ಪಂಪ ಆ ಯುದ್ಧ ರಂಗದಲ್ಲಿ ಆ ವೀರರು ಯಾವ ಯಾವ ತೆರನಾದ ಅಂಬುಗಳನ್ನು ಅಂದರೆ ಬಾಣಗಳನ್ನು ಪ್ರಯೋಗ ಮಾಡಿದ್ರು ಅನ್ನೋ ಮಾತನ್ನ ಕೂಡ ಹೇಳ್ತಾನೆ ನೆರೆದು ನಿರ್ವಾಯಂ ನರುವಾಯಂ ಮುಮ್ಮನೆ ನೆರಕೆ ನಾರಾಚಂ ತಗರ್ತಲೆಯಂ ನೆರನರಿವ ಕಣಗಿಲೆಯಂಬು ಕಕ್ಕಂಬು ಕೆಲ್ಲಂಬು ಮೊನೆಯಂಬು ತೀವೇ ಕಣ್ಣಂ ಪೆರೆಯ ಮುಗಂ ಕಣಕೆನೆ ಪೋ ಕವಲಂಬುರೆಂಬ ಎತ್ತಲುಂ ತುರುಗಿ ನಡುವಿನಂ ಸಾರ್ದು ಸಾರ್ದು ಎಚ್ಚೆ ಎಚ್ಚು ಕಾದಿದರ್ ಅಥಿರಥರು ಒಂದು ಜಾವಂ ಒಂದು ಜಾವದವರೆಗೆ ಹೋರಾಡಿದರು ಒಂದು ಜಾವ ಅಂತಂದ್ರೆ ದಿನದ ಎಂಟನೆಯ ಒಂದು ಭಾಗ ಅಂದರೆ ಮೂರು ಗಂಟೆ ಮೂರು ಗಂಟೆಯವರೆಗೆ ರಣರಂಗದಲ್ಲಿ ಯೋಧರು ಬಿಲ್ಲು ಬಿಲ್ಲಿನ ಹೋರಾಟವನ್ನ ಮಾಡಿದರು ಅಂತ ಪಂಪ ಹೇಳ್ತಾನೆ ಹಾಗಾದ್ರೆ ಯಾವ ತರದ ಅಂಬುಗಳನ್ನ ಯಾವ ತರದ ಬಾಣಗಳನ್ನ ಅವರು ತಮ್ಮ ವೈರಿಗಳ ಮೇಲೆ ಪ್ರಯೋಗ ಮಾಡಿದರು ಅಂತ ಅವನು ಹೇಳ್ತಾನೆ ನೋಡಿ ಅಲ್ಲಿ ಕೊಡ್ತಾನೆ ನೆರೆದು ನಿರ್ವಾಯಂ ನರವಾಯಂ ಮುಮ್ಮೆನೆ ನೆರಕೆ ನಾರಾಚ ತಗರ್ತಲೆ ಮರ್ಮಸ್ಥಾನವನ್ನು ಭೇದಿಸುವ ಕಣಿಗೆಲೆಯಂಬು ಕಕ್ಕಂಬು ಕೆಲ್ಲಂಬು ಮನೆಯಂಬು ಇವುಗಳು ಕಣ್ಣನ್ನು ತುಂಬಿಕೊಳ್ಳಲು ಪೆರೆಯ ಮುರುಗಂ ಕಣಕೆನೆ ಪೋಪಂಬು ನೋಡಿ ಎಲ್ಲವನ್ನ ಸರಿಸಿಕೊಂಡು ಹೋಗುವಂತ ಒಂದು ಅಂಬು ಒಂದು ಬಾಣ ಕವಲಂಬುರೆಂಬ ಅಂಕದ ಅಂಬು ಎಂಬ ಈ ಬಗೆಯ ನಾನಾ ಪ್ರಸಿದ್ಧವಾದ ಬಾಣಗಳು ಬೇರ್ಬೇರ್ ಬೇರ್ಬೇರ್ ಬೇರ್ಬೇರೆ ಬಾಣಗಳು ಅಗುಂಪಿನಲ್ಲಿ ಗುಂಪಿನಲ್ಲಿ ನಡೆದು ಹಾಯ್ದುಕೊಂಡು ಹೋಗಿ ಯಾರಿಗೆ ಚುಚ್ಚಬೇಕು ಅವರಿಗೆ ಚುಚ್ಚುವಂತ ವಿಶಿಷ್ಟ ಬಾಣಗಳನ್ನ ಅವರು ಪ್ರಯೋಗ ಮಾಡಿ ಹೊಡೆದು ಹೊಡೆದು ಅಥಿರಥರು ಒಂದು ಜಾವದ ಕಾಲ ಯುದ್ಧ ಮಾಡಿದರು ಅವರನ್ನ ಇವರು ಇವರನ್ನ ಅವರು ಬೇರೆ ಬೇರೆ ತೆರನಾದಂತಹ ಬಾಣಗಳಿಂದ ಹೊಡೆದು ಹೊಡೆದು ಅಥಿರಥ ಮಹಾರಥರು ಒಂದು ಜಾವ ಯುದ್ಧ ಮಾಡಿದರು ಅಂದ್ರೆ ಮೂರು ಗಂಟೆಯವರೆಗೆ ಯುದ್ಧ ಮಾಡಿದರು ಅನ್ನುವಂಥ ಮಾತನ್ನ ಪಂಪ ಹೇಳ್ತಾನೆ ಈ ಸಂಚಿಕೆಯಲ್ಲಿ ನಮಗೆ ಒಂದು ಅರ್ಥ ಮಾಡ್ಕೋಬೇಕು ನಾವು ಪಂಪ ಕಲಿಯೂ ಹೌದು ಕವಿಯೂ ಹೌದು ಪಂಪ ಕಲಿ ಅನ್ನೋದಕ್ಕೆ ಅವನು ವರ್ಣಿಸುವ ಯುದ್ಧ ವರ್ಣನೆ ಅಲ್ಲಿ ಬಳಸುವ ಏನು ಆಸನಗಳು ಅಥವಾ ಸ್ಥಿತಿಗಳು ಅಥವಾ ಅಸ್ತ್ರ ಶಸ್ತ್ರಗಳ ಏನು ಹೆಸರುಗಳು ಪಂಪ ಕಲಿಯು ಅನ್ನೋದನ್ನ ಸಮರ್ಥಿಸ್ತವೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ ಅಂತೂ ಮದ್ರ ರಾಜಂ ಪಾಂಡವ ಪತಾಕಿ ನಿಯುಳ್ ಒಂದೋಹಿಣಿ ಬಲಮಂ ಕೊಂದು ಧೃಪದ ಮಕ್ಕಳ್ ಐವರುವನ್ ಆತನ ತಮ್ಮಂದಿರ್ ಇಪ್ಪತ್ತೈವರು ಶಕಟ ವಿಕಟರ್ ಮೊದಲಾಗೆ ಪಂಡಿತ್ಛಾಸಿರ ಬದ್ಧರಂ ಕೊಂದು ಮುಂದೆ ಆಂಪರಾರುಮಂ ಕಾಣದೆ ಮೇಗಿಲ್ಲದೆ ನಿಂದಂ ತ್ರಿಭುವನಂಗಳ ಆಕಂಪನಗೊಳೆ ಮುರದಕೇತನ ವಿರಾಜಿತಂ ಅಪ್ಪ ತನ್ನರಮನ್ ಅದಿರದೆ ಇದಿರಂಪರೀಸೀ ಶಲ್ಲೆನಿಗೆ ಸೇನಾಧಿಪತಿ ಪಟ್ಟ ಕಟ್ಟಿನ್ ಮೇಲೆ ಯುದ್ಧ ಆರಂಭ ರಣರಂಗದಲ್ಲಿ ಪಾಂಡವರ ಎದುರಾಳಿಯಾಗಿ ಶಲ್ಯ ಯುದ್ಧ ಮಾಡ್ತಾನೆ ಆತನೂ ಕೂಡ ಪಾಂಡವರನ್ನು ಕೊಲ್ಲುವ ಯೋಚನೆಯನ್ನು ಮಾಡುವುದಿಲ್ಲ ಭೀಮನೊಂದಿಗೆ ಶೆಣಸಾಟದಲ್ಲಿ ಭೀಮ ಕೆಳಗೆ ಬಿಡ್ತಾನೆ ಕೆಳಗೆ ಬಿದ್ದಂಥ ಭೀಮನನ್ನು ಶಲ್ಯ ಕೊಲ್ಲದೆ ಅವನ ಬೆನ್ನ ಮೇಲೆ ಕಾಲಿಟ್ಟು ಆಚೆ ಹೋಗ್ತಾನೆ ಅದನ್ನು ನೋಡಿದಂಥ ದುರ್ಯೋಧನನಿಗೆ ವಿಷಾದ ಅನ್ನಿಸ್ತದೆ ಇವರು ಕೂಡ ನನ್ನ ಪರವಾಗಿ ಮಾಡೋದಿಲ್ಲ ನೀವು ಹಾಗೆ ಆಗಿಬಿಟ್ರಿ ಅಂತ ಹೇಳಿ ಅವರನ್ನು ನಿಂದಿಸಿ ದುರ್ಯೋಧನ ತನ್ನ ಬಿಡಾರಕ್ಕೆ ಹೋಗ್ತಾನೆ ಅನ್ನೋದನ್ನು ಈ ವಚನ ಹೇಳುತ್ತದೆ ಎಂದು ದುರ್ಯೋಧನನ್ ಅವರ ಕಾಳಗಮಂ ಮಾತಿನೊಳ್ ಕಳೆದು ವರೂಥದಿಂ ಬೀಡಿಂಗೆ ಪೋದನ್ ಆಗಳ್ ಶಲ್ಯಂ ರಾಜರಾಜಂ ತನ್ನಂ ಮೂದಲಿಸಿ ನುಡಿದುದಕ್ಕೆ ಮನದೊಳ್ ಏ ಹಾಗೆ ದುರ್ಯೋಧನ ಆಚೆ ಮೇಲೆ ದುರ್ಯೋಧನ ತನ್ನನ್ನು ಮೂದಲಿಸಿ ನುಡಿದಿದ್ದಕ್ಕೆ ಶಲ್ಯ ತನ್ನ ಮನದೊಳಗೆ ಮರತ್ತಾನೆ ನೊಂದು ಕೊಡ್ತಾನೆ ಅನ್ನುವಂಥ ಮಾತನ್ನ ಈ ವಚನ ಹೇಳ್ತದೆ ಬೀರವಟ್ಟ ಮನ್ ಆರು ಸುರರಾಜಿ ಕೈವಾರದಿಂ ಬಳಿ ನಮ್ಮನೆ ನೋಡ ನೋಡುವರ್ಗಿಗಳು ನೋಡ ಈ ಭಾರತಂ ಸಮೇದ ಪೊದುಗೋ ಅಳ್ಕದೆ ನಿಂದು ಕಾದೆನು ತುಂ ಶರಸಾರಮಂ ಸುರಿದೋ ಅಂತ ಕಾತ್ಮತನ್ ಅಂತೆಳೆಕಿರಂ ಅಂತಕಾತ್ಮಜನ್ಸುಂಗೊಳೆ ಕಾದಿರಿದ ಮದ್ರಾಜನೋ ಈ ಭಾರತಂಗೆ ಸದೋ ಸುರರಾಜಿ ನಮ್ಮನೆ ಕೈವಾರದಿ ನೋಡುವರ್ತು ಅಸುಂಗೊಳೆ ಕಾದಿ ಮುಂದುವರೆದ ಹಾಗೆ ಪಾಂಡವರ ಸೇನಾಧಿಪತಿಯಾಗಿ ಧರ್ಮರಾಯ ಕೌರವರ ಸೇನಾಧಿಪತಿಯಾಗಿ ಶಲ್ಯ ಎದುರು ಹಾಗೆ ಎದುರಾದಂಥ ಸೆಲೆನ ಕುರಿತು ಧರ್ಮರಾಜ ಹೇಳ್ತಾನೆ ಬೀರವಟ್ಟಮನಂತ ಬೀರರುಂ ಇರುವಂ ಸುರರಾಜಿ ಕೈವಾರದಿಂ ಬಳಿಬಿಟ್ಟು ನಮ್ಮನೆ ನೋಡ ನೋಡುವರ್ ಭಾರತಂ ಸಮದಪ್ಪದು ಅಳ್ಕದೆ ನಿಂದು ಕಾದು ಎನ್ನು ಸರಾಸಾರಮಂ ಸುರಿದು ಅಂತ ಅಂತಕಾತ್ಮಜನು ಅಂತು ಹಸುಂಗೊಳೆ ಕಾದಿದಂ ಧರ್ಮರಾಜ ಹೇಳ್ತಾನೆ ನಾವಿಬ್ಬರು ವೀರ ಪಟ್ಟವನ್ನು ಕಟ್ಟಿಸಿಕೊ ಕಟ್ಟಿಸಿಕೊಂಡಂಥ ವೀರರಾಗಿದ್ದೇವೆ ನಮ್ಮ ಯುದ್ಧವನ್ನ ನೋಡೋದಕ್ಕೆ ಮೇಲಿಂದ ದೇವತೆಗಳು ಹಿಡಿಕಿರಿದಾರೆ ಎಲ್ಲಿ ನೋಡಕ್ಕೆ ಸಾಧ್ಯವೋ ಹಾಗೆ ನೋಡ್ತಾ ಇದ್ದಾರೆ ನಮ್ಮನ್ನೇ ನೋಡ್ತಾ ಇದ್ದಾರೆ ಇದು ಭಾರತದ ಕೊನೆಯ ಯುದ್ಧ ನಮ್ಮ ಯುದ್ಧದೊಂದಿಗೆ ಈ ಕುರುಕ್ಷೇತ್ರ ಯುದ್ಧ ಸಮಾಪ್ತಿಯಾಗ್ತದೆ ಆದ್ದರಿಂದ ನೀನು ಅಳುಕದೆ ಎದೆಗುಂದದೆ ವೀರನಾಗಿ ನನ್ನೊಂದಿಗೆ ಯುದ್ಧವನ್ನ ಮಾಡು ಹೇಳ್ತಾ ಧರ್ಮರಾಜ ಕವಿ ಹೇಳ್ತಾನೆ ಸರಾಸಾರಮಂ ಎಲ್ಲ ರೀತಿಯ ಬಾಣಗಳನ್ನು ಸುರಿದು ಎಲ್ಲ ರೀತಿಯ ಬಾಣಗಳನ್ನು ಶಲ್ಯನ ಮೇಲೆ ಪ್ರಯೋಗ ಮಾಡಿ ಅಂತಕಾತ್ಮಜನು ಅಂದರೆ ಧರ್ಮರಾಯನು ಅಂತು ಅಸುಂಗೊಳೆ ಕಾದಿದಂ ಶಲ್ಯನ ಪ್ರಾಣವನ್ನು ಹೀರುವ ಹಾಗೆ ಶಲ್ಯನು ಸತ್ತು ಹೋಗುವ ಹಾಗೆ ಸರಾಸಾರಮಂ ಎಸೆದು ಧರ್ಮರಾಜ ಕಾದಿದನು ಈ ಯುದ್ಧದಲ್ಲಿ ಶಲ್ಯ ಸೋತು ಮಡಿದನು ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ ಆಗಳ ಮರುಳ ಕೈತಕ್ಕೆ ದುರ್ಯೋಧನಗೆನಕ್ಕು ಎನ್ನ ವಿದಾತ್ರಂ ಮರುಳ್ ಮಾಡಿದ ಕಾರಣದಿಂದ ಈ ಮರುಳ ಕಣ್ಗೆ ಆ ಮರುಳಾಗಿ ತೋರಿದೆನ್ ಎಂದು ಅಲ್ಲಿಂತಳದ್ದು ಹಿರಿದಂತರಮಂ ನಡೆದು ಒಂದೆಡೆಯೊಳ್ ಅನೇಕ ಕರಿ ತುರಗ ನರಕಳೇವರ ಸಂಕೀರ್ಣಮುಮಂ ಉಭಯ ಪಕ್ಷಸ್ಥಿಭಯಕುಲಶುದ್ಧೃಪತಿಮಣಿಮುಟಮರೀಚಿ ಮೇ ಚಕಿತಮ್ ಅಪ್ಪಗಂಗ್ರಾಮಡುವೆ ದುಷ್ಟು ಕಚಗ್ರಹವಿಲುಳಿತಮೌಳಿಯು ತದೀಯ ಕೌಕ್ಷೇಯಕಿಶರೀರನು ಆಗಿ ಬಿಳಿರ್ದ ಶೂ ಆಗೆ ಶಲ್ಯನ ಅವಸಾನದಿಂದ ಕುರುಕ್ಷೇತ್ರ ಯುದ್ಧ ಅಂತಿಮ ಹಂತಕ್ಕೆ ಬಂದು ನಿಂತಿರ್ತದೆ ದುರ್ಯೋಧನ ಮಾತ್ರ ಉಳಿದಿರ್ತಾನೆ ಗೌರವ ಪಕ್ಷದಲ್ಲಿ ಆತ ರಣರಂಗದಲ್ಲಿ ತನ್ನ ಬಂಧುಗಳನ್ನು ಹುಡುತಾ ದುರ್ಯೋಧನ ಬರ್ತಾ ಇರುವಾಗ ಮರುಳುಗಳು ಪಿಶಾಚಿಗಳು ಆ ಹೆಣಗಳನ್ನು ತಿನ್ನೋದಕ್ಕೆ ಬಂದಂಥ ಪಿಶಾಚಿಗಳು ಆ ದುರ್ಯೋಧನನನ್ನು ನೋಡಿ ಅವಹೇಳನ ಮಾಡಿ ನಗ್ತವೆ ಈ ಸಂದರ್ಭ ರನ್ನಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಮರುಳುಗಳು ಇವನು ಮರುಳ ದುರ್ಯೋಧನ ಅರ್ಥ ಮಾಡ್ಕೊಳ್ಳದ ಹಾಗೆ ಹಿರಿಯರು ಹೇಳಿದ ಮಾತನ್ನ ಕೇಳದೇ ಇರುವ ಹಾಗೆ ತಾನು ತನ್ನ ದುರಂತವನ್ನು ತಂದುಕೊಟ್ ತಂದುಕೊಂಡ ಅಂಥ ಮರಳುಗಳು ಅವಹೇಳನ ಮಾಡಿ ನಕ್ಕಾಗ ದುರ್ಯೋಧನ ಪ್ರತಿಕ್ರಿಯೆ ಕೊಡುವಂಥ ರೀತಿ ಈ ರೀತಿಯಾಗಿದೆ ಆಗಲ್ ಆ ಮರುಳ ಕೈತಕ್ಕೆ ಆ ಮರುಳುಗಳು ಮಾತಾಡುವುದಕ್ಕೆ ದುರ್ಯೋಧನ ಮಗಳು ನಕ್ಕು ಎನ್ನಂ ವಿಧಾತ್ರ ಮರುಳು ಮಾಡಿದ ಕಾರಣದಿಂದ ಈ ಮರುಳ್ ಕಣ್ಗೆ ಆ ಮರುಳಾಗಿ ತೋರಿದೆನ್ ಹೇಳ್ತಾನೆ ಆ ಮರುಳುಗಳು ಆ ಪಿಶಾಚಿಗಳು ಹೇಳುವಂಥ ಇದಕ್ಕೆ ದುರ್ಯೋಧನ ಮಗಳು ನಗ್ತಾನೆ ಅದು ತನ್ನ ಸೋಲನ್ನು ತನ್ನ ಅವನತಿಯನ್ನು ಅವನ ನಗ ನಗುತ್ತಾ ಅದನ್ನು ಸ್ವೀಕಾರ ಎನ್ನ ವಿಧಾತ್ರಮ್ ಮರುಳು ಮಾಡಿದ ಕಾರಣದಿಂದ ನನಗೆ ವಿಧಿ ದೇವರು ನನ್ನನ್ನು ಮರುಳು ಮಾಡಿದ ಕಾರಣದಿಂದ ಈ ಮರುಳು ಕಣ್ಣಿಗೆ ಆಂ ಮರುಳಾಗಿ ತೋರುವೆನ್ ಈ ಮರುಳುಗಳ ಕಣ್ಣಿಗೆ ನಾನು ಮರುಳಾಗಿ ಕಾಣ್ತೀನಿ ಎಂದು ಅಲ್ಲಿ ತಳರ್ದು ಅಲ್ಲಿಂದ ಮುಂದೆ ಸಾಗಿ ಕಿರಿದು ಅಂತರಮ್ ನಡೆದು ಒಂದೆಡೆಯೋಳ್ ಅನೇಕ ಕರಿ ತುರಗ ನರ ಕಳೇವರ ಸಂಕೀರ್ಣಮ್ ಮುಂದೆ ಬಂದ ಅಲ್ಲಿ ನೋಡಿದರೆ ಅನೇಕ ಏನು ಆನೆಗಳು ಸತ್ತು ಬಿದ್ದಾವೆ ಕುದುರೆಗಳು ಸತ್ತು ಬಿದ್ದಿದ್ದಾವೆ ಕಳೆಬರಗಳನ್ನು ನೋಡಿ ಉಭಯ ಪಕ್ಷ ಸ್ಥಿತ ಕುಲ ಶುದ್ಧ ನೃಪತಿ ಮಣಿ ಮುಕುಟ ಮರೀಚಿ ಮೇಚ ಕೀತಮ್ ಅಲ್ಲಿ ಉಭಯ ಪಕ್ಷದಲ್ಲಿ ಅತ್ಯಂತ ಕುಲಶುದ್ಧರಾದಂಥ ಎರಡು ಪಕ್ಷ ಅಂತಂದರೆ ತಂದೆಯ ಪಕ್ಷದಲ್ಲಿ ತಾಯಿಯ ಪಕ್ಷದಲ್ಲಿ ತಂದೆ ತಾಯಿ ಶುದ್ಧ ಕುಲಜರಿಂದ ಹುಟ್ಟಿದಂಥ ರಾಜರ ಮಣಿ ಕಿರೀಟಗಳು ಅಲ್ಲಿ ಶೋಭಾಯಮಾನವಾಗಿ ಬಿದು ಅಲ್ಲಿ ಮಿಂಚುತಾ ಇದ್ವು ಕೆಳಗೆ ಬಿದ್ ಮಿಂಚ್ತಾ ಇದ್ವು ಕುಲ ಶುದ್ಧ ನೃಪತಿ ಮಣಿ ಮುಕುಟ ಮರೀಚಿ ಮೇಚಕೀತ ಮುಂ ಭೂಮಿಯ ನಡುವೆ ಆ ಭೂಮಿಯ ನಡುವೆ ದೃಷ್ಟದೃಮ್ನ ಖಚಗ್ರಹ ವಿಲುಳಿತ ಮೌಳಿಯಂ ದುಷ್ಟದ್ರುಮ್ನ ಕೈಗಳಿಂದ ತಿರುಚಲ್ಪಟ್ಟಂತ ಮೌಳಿ ಅಂತಂದರೆ ಜುಟ್ಟು ಮೌಳಿ ಅಂತಂತಂದರೆ ತಲೆ ತಿರುಚಲ್ಪಟ್ಟಂಥ ತಲೆ ತಲೆ ಉಳ್ಳವನಾಗಿ ತದೀಯ ಕೌಕ್ಷೇಯಕ ಧಾರಾವಿಧಾರಿತ ಆತನ ಖಡ್ಗಗಳಿಂದ ತುಂಡು ತುಂಡಾದ ಶರೀರ ಉಳ್ಳವನಾಗಿ ಬೀಳದಿದ್ದ ಶರಾಚಾರ್ಯರಂ ಕಂಡು ಅಲ್ಲಿ ನೋಡಿ ಎಂಥ ಸಂದರ್ಭದಲ್ಲಿ ಶರಾಚಾರ್ಯ ಅಂತಂದರೆ ದ್ರೋಣಾಚಾರ್ಯರು ಬಿದ್ದಿದ್ರು ಅಂತಂದರೆ ಆ ದೃಷ್ಟದ್ರೋಮ್ಯ ಅವರ ತಲೆಯನ್ನು ಕತ್ತರಿಸಿ ತಲೆಯನ್ನು ತಿರುಚಿಬಿಟ್ಟಿದ್ದ ಅವರ ದೇಹವನ್ನ ಛಿದ್ರ ಛಿದ್ರ ಮಾಡಿಬಿಟ್ಟಿದ್ದ ಅವರು ಅವರ ಸುತ್ತಲೂ ಅನೇಕ ಸಾವಿರಾರು ಆನೆಗಳು ಸಾವಿರಾರು ಕುದುರೆಗಳು ಸತ್ತು ಬಿದ್ದಿದ್ವು ಸಾವಿರಾರು ರಾಜರ ಕಿರೀಟಿಗಳು ಉರು ಉರುಳು ಬಿದ್ದಿದ್ವು ಅಂತಂದರೆ ಸಾವಿರಾರು ಆನೆಗಳನ್ನು ಸಾವಿರಾರು ಕುದುರೆಗಳನ್ನು ಸಾವಿರಾರು ಜನ ಸಾಮಂತ ರಾಜರನ್ನು ದ್ರೋಣರು ಹತ್ಯೆ ಮಾಡಿ ಆಮೇಲೆ ದುಷ್ಟದೃಮ್ನ ಏನು ಕೃತ್ಯಕ್ಕೆ ಅವರು ಈಡಾಗಿದ್ದರು ಅನ್ನೋದನ್ನು ಇಲ್ಲಿ ಈ ಸಂದರ್ಭ ಈ ವಚನ ವರ್ಣನೆ ಮಾಡೋದನ್ನು ನಾವು ಕಾಣ್ತೇವೆ ನೆಗಳಿಂದಳಯಕ್ಕೆ ಸಮಸ್ತ ಧಾತ್ರಿ ಕೈ ಮುಗಿಯುವುದು ನಿಮ್ಮದೊಂದೇ ಪೆಸರ್ಗೆಲ್ಪಡೆ ನಿಮ್ಮ ಸರಲ್ಗೆ ದೇವರು ಸುಗಿವರ್ ಅಯೋ ನಿ ಸಂಭವರ್ ಇರೇ ಯೂಸರನ್ ಎನ್ನ ಕರ್ಮದಿಂ ಪಗೆವರನ್ ಅಕ್ಕ ನಿಮಗಂವು ಆದುದೇ ಕುಂಭ ಕಂಭಸಂಭವ ಳ ವಳೆಯ ಕೆನೆಗಳೋ ಕುಂಭ ಸಂಭವ ನಿಮ್ಮ ಒಂದೇ ಪೆಸರ್ಗೇಳ್ಪಡೆ ಸಮಸ್ತ ಧಾತ್ರಿ ಕೈ ಮುಗಿಯುವುದು ನಿಮ್ಮ ಸರಲ್ಗೆ ನಿಮ್ಮ ಸರಲ್ಗೆ ದೇವರು ಸುಗಿವರ್ ಕುಂಭಸಂಭವ ನೀಂ ಅಯೋ ನಿ ಸಂಭವರ್ಗಿರೇ ಎನ್ನ ಪಗೆವರಿ ಎನ್ನ ದೂಸರಿ ಎನ್ನ ಕರ್ಮರಿ ನಿಮಗಂ ನಿಮಗದೇ ಹಾಗೆ ತಲೆ ಮುರಿದುಕೊಂಡು ದೇಹ ಛಿದ್ರ ಛಿದ್ರವಾಗಿ ಬಿದ್ದಂಥ ದ್ರೋಣಾಚಾರ್ಯರ ಕಳೆಬರವನ್ನ ಕಂಡು ದುರ್ಯೋಧನ ಮರುತ್ತನೆ ನೆಗಳದು ಬಿಲ್ಲ ಬಿನ್ನಣಂ ಇಳಾವಳಯಕ್ಕೆ ಇಡೀ ಜಗತ್ತಿಗೆ ಇಳಾವಳೆ ಅಂತಂದರೆ ಇಡೀ ಜಗತ್ತಿಗೆ ನಿಮ್ಮ ಬಿಲ್ಲು ವಿದ್ಯೆ ನಿಮ್ಮ ಪರಾಕ್ರಮ ಪ್ರಸಿದ್ಧಿಯಾದಂಥದ್ದು ಸಮಸ್ತ ಧಾತ್ರಿ ಕೈ ಮುಗಿಯುವುದು ಕಂಡರೆ ನಿಮ್ಮ ಹೆಸರನ್ನು ನಿಮ್ಮ ಸರಲ್ಗೆ ನಿಮ್ಮ ಬಾಣಕ್ಕೆ ದೇವತೆಗಳು ಕೂಡ ಹೆದರ್ತಾರೆ ಅಯೋನಿ ನಿ ಸಂಭವರಿರೇ ಅಯೋನಿ ಸಂಭವರು ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟಿದಂಥವರಲ್ಲ ನೀವು ಅಯೋ ನಿಜರಾದಂಥ ಪವಿತ್ರರು ನೀವು ಎನ್ನಯ ದೂಷರಿಂ ಎನ್ನ ಕರ್ಮದಿಂ ಪಗೆವರಿಂ ಹೇಳ್ತೇನೆ ನನ್ ಎನ್ನಯ ದೂಸರಿಂ ನನ್ನಯ ದೋಷದಿಂದ ನನ್ನ ತಪ್ಪಿನಿಂದ ಎನ್ನ ಕರ್ಮದಿಂ ನನ್ನ ಕರ್ಮದಿಂದ ಪಗೆವರಿಂ ವೈರಿಗಳಿಂದ ಅಕ್ಕಟ ಅಯ್ಯೋ ನಿಮಗಂ ಈ ಇರವಾದುದೇ ಕುಂಭ ಸಂಭವ ನನ್ನ ಕರ್ಮದಿಂದಾಗಿ ನನ್ನ ದೋಷದಿಂದಾಗಿ ನನ್ನ ಪಾಪದಿಂದಾಗಿ ಅಯೋ ನಿಜರಾದಂಥ ಪುಣ್ಯಮಂತರಾದ ನಿಮಗೆ ಇಂಥ ಪರಿಸ್ಥಿತಿ ಬಂತೆ ಗುರುಗಳೇ ಎಂದು ದುರ್ಯೋಧನ ಇಲ್ಲಿ ಮರಗುತ್ತಾನೆ ಅಂತೂ ಗುರುವಿನ ಪಾದ ಕಮಲಂಗಳ ಪೊಡೆವಟ್ಟು ಅಂತೆ ನಡೆತಂದು ವೃಕೋದರ ನಿಂ ನಿಶೇಷ ಪೀತರುದಿರನ್ ಅಪ್ಪ ದುಶ್ಯಾಸನಂ ಕಂಡು ಆತನಂ ಮುತ್ತಿಸುತ್ತಿರಿದ ಮುದು ವರ್ದುಗಳುಮನ್ ಅಗಲೆ ಮೆಟ್ಟಿ ಪೋಳ್ದು ಬರಿಯುಮಂ ಮಂ ಪತ್ತಿ ತೆಗೆದು ಪೆಡ ಸಾರ್ವನಿಗಳು ಮಂ ತಾನೆ ಸೋದು ಸೋದರನ ಅಳಲು ಸುರಿದು ಹಾಗೆ ದ್ರೋಣಾಚಾರ್ಯರ ಸ್ಥಿತಿಯನ್ನು ಕಂಡು ಮರುಗಿದಂಥ ದುರ್ಯೋಧನ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಮುಂದುವರೆದ ಹಾಗೆ ತನ್ನ ತಮ್ಮನ ಕಳೆಬರವನ್ನು ಕಾಣ್ತಾನೆ ಎಂದು ಗುರುವಿನ ಪಾದ ಕಮಲಂಗಳಂ ತಲೆಯ ಮೇಲಿಟ್ಟು ಪಡೆವಟ್ಟಂತೆ ನಡೆತಂದು ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡಿ ಮುಂದೆ ಬಂದು ವ್ರಕೋದರ ನಿಮ್ ನಿಶೇಷ ರುಧಿರನಪ್ಪ ನೋಡಿ ಭೀಮನಿಂದ ನಿಶೇಷ ಪೀತ ಭೀಮ ದುಶಾಸನ ಎದೆಯನ್ನು ಸೀಳಿ ಎಲ್ಲ ರಕ್ತವನ್ನು ಕುಡಿದಿದ್ದಾನೆ ಆ ದುಶಾಸನ ದೇಹದಲ್ಲಿ ರಕ್ತವೇ ಇಲ್ಲ ನಿಶೇಷ ಪೀತ ದುಶ್ಯಾಸನಂ ಕಂಡು ತನ್ನ ತಮ್ಮನಾದ ದುಶ್ಯಾಸನನ್ನು ಕಂಡು ಆತನಂ ಮುತ್ತಿ ಸುತ್ತಿರಿದ ಮುದುವರ್ದುಗಳಂ ಅಲ್ಲಿ ಆಗಲೇ ಅದು ದುಶಾಸನನ ಕಳೆಬರೆದ ಸುತ್ತ ಮುದಿಹದ್ದುಗಳು ಮುಚ್ಚಿಕೊಂಡು ಬಿಟ್ಟಿದ್ವು ಆ ಮಾಂಸವನ್ನು ತಿನ್ನೋದಕ್ಕೆ ರಕ್ತವನ್ನು ಕುಡಿಯೋದಕ್ಕೆ ಅಗಲೆ ಮೆಟ್ಟಿ ಬೆದರಿಸಿ ದೂರ ಸರಿಸಿ ಭೀಮಸೇನಂ ಮುನ್ನ ಕುಡಿದುದರಿಂ ನೆತ್ತರಂ ಪಡೆಯದೆ ಆಕಾಶಕ್ಕೆ ಬಾಯಂ ತೆರೆದು ಉಳುವ ಬಳ್ಳುಗಳು ಮಮ್ ಈಗಾಗಲೇ ಭೀಮ ರಕ್ತವನ್ನು ಕುಡಿದುಬಿಟ್ಟಿದ್ದಾನೆ ಅವನ ರ ಅವನ ದೇಹದಲ್ಲಿ ರಕ್ತವೇ ಇಲ್ಲ ರಕ್ತ ಕುಡಿಯೋದಕ್ಕೆ ಹೋಗಿ ರಕ್ತ ಸಿಗದೆ ನಿರಾಶೆಯಿಂದ ಆಕಾಶ ನೋಡಿ ಬಗಳುವಂಥ ಉಳುವಂಥ ನರಿಗಳನ್ನು ತಾನೇ ಸೋದು ಅವುಗಳನ್ನು ಓಡಿಸಿ ಸೋದರನ ಅಳಲ ಕಣ್ಗ ನೀರ್ಗಳಂ ಸುರಿದು ನೋಡಿ ಹಾಗೆ ನರಿಗಳನ್ನು ಓಡಿಸ್ತಾನೆ ಬಂದು ಬಳ್ಳುಗಳಂ ನರವುಮ್ ಬರಿಯುಮಂ ಪತ್ತಿ ತೆಗೆದು ಬೆಡೆಸಾರುವ ನೋಡಿ ಅವೆಲ್ಲ ನರಗಳನ್ನು ಹಿಡ್ಕೊಂಡಿದ್ವು ಮಾಂಸನ ಹಿಡ್ಕೊಂಡಿದ್ವು ಅವುಗಳನ್ನು ಎಳೆದು ಎಳೆದು ಎಳೆದು ನರಿಗಳನ್ನು ಬೀಸಾಕ್ತಾನೆ ತಾನೇ ಸೋದು ಅವುಗಳನ್ನು ತಾನೇ ಸರಿಸಿ ಬೀಸಾಕಿ ಸೋದರನ ಅಳಲು ಕಣ್ಣ ನೀರುಗಳಂ ತನ್ನ ಸೋದರನ ಅಳಲಿನಲ್ಲಿ ಸೋದರನ ದುಃಖದಲ್ಲಿ ಕಣ್ಣ ನೀರನ್ನು ದುರೆಯೋದನ್ನ ನಿನ್ನಂ ಕೊಂದನ ಬಸಿರಿಂ ನಿನ್ನಂ ತೆಗೆಯದೆಯುಂ ಅವನ ಕರುಳಂ ಪರ್ಜಿಂ ನೋಡದೆಯುಂ ಮುನ್ನ ಮೇ ನಿನ್ನ ನಾ ಯುವ ಜುಶಾತನಾ ನಿನ್ನ ಕೊಂದನ ಭೀಮನ ಭೀಮನ ಬಸಿರಿ ನಿನ್ನ ತಯದೆ ನಿನ್ನ ನಾಮ ನೋಡಿದೆ ತಮ್ಮ ಅವನ ಕರುಳಂ ಪರ್ಜಿಮು ನಗಿಸಿ ನೋಡದೆಗೆ ಇಂ ನಿನ್ನ ನಾಮ ಮುನ್ನ ನೋಡಿದೆ ಯುವ ರಾಜನ ಅಂಥ ಸ್ಥಿತಿಯಂ ನೋಡಿ ಅವನಿಗೆ ತುಂಬ ಕಷ್ಟ ಆಗ್ತದೆ ಸಿಟ್ಟು ಬರ್ತದೆ ಆ ಸಿಟ್ಟಲ್ಲಿ ತಾನು ಏನು ಮಾಡೋಕ್ಕಾಗ್ಲಿಲ್ವಲ್ಲ ಸೇಡು ತೀರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅವನಿಗೆ ನೋವು ಅನಿಸ್ತದೆ ಆ ನೋವಿನಿಂದ ಹೇಳ್ತಾನೆ ನಿನ್ನಂ ಕೊಂದನ ಬಸಿರಿಂ ನಿನ್ನಂ ತೆಗೆಯದೆಯುಂ ಅವನ ಕರುಳಂ ಪರ್ದಿಂ ಉಂಗಿಸಿ ನೋಡದೆಯುಂ ಮುನ್ನಮೆ ಯುವರಾಜ ನಿನ್ನನ್ ಆಂ ನೋಡಿದೆನೆ ತಮ್ಮ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಿನ್ನಂ ಕೊಂದನ ಬಸಿರಿಂ ನಿನ್ನನ್ನು ಕೊಂದವನ ಬಸಿರಿನಿಂದ ನಿನ್ನನ್ನು ತೆಗೆಯದೆ ಅಂದರೆ ಆ ಸೇಡನ್ನು ತೀರಿಸಿಕೊಳ್ಳದೆ ಅವನ ಕರುಳಂ ಪರ್ದಿ ಮುನ್ನುಂಗುಸಿ ನೋಡದೆ ಅವನ ಕರುಳುಗಳನ್ನು ಕಿತ್ತು ನಿನಗೆ ತೋರಿಸದೆ ಮುನ್ನಮೆ ಯುವ ಹಾಗೆ ಭೀಮನನ್ನು ಕೊಂದು ಅವನ ಕರುಳನ್ನ ಕಿತ್ತು ನಿನ್ನ ಆತ್ಮಕ್ಕೆ ಸಮಾಧಾನವನ್ನು ತರದೆ ನಿನ್ನನ್ನು ಆ ನೋಡಿದೇನೆ ನಿನ್ನನ್ನು ಬಂದು ನಾನು ನೋಡುವ ಹಾಗೆ ಆಯಿತೆ ಅಂದರೆ ನಿನ್ನನ್ನು ಕೊಂದ ವೈರಿಯ ಮೇಲೆ ಸೇಡಿ ತೀರಿಸಿಕೊಳ್ಳದೆ ಹಾಗೇ ಹೇಳಿ ಹಾಗೆ ಬಂದು ನಿನ್ನನ್ನು ನೋಡುವಂತಾಯ್ತಲ್ಲಪ್ಪ ತಮ್ಮ ಅಂತ ದುರ್ಯೋಧನ ದುಶಾಸನನ ಕಳೆಬರದ ಮುಂದೆ ವಿಷಾದವನ್ನ ವ್ಯಕ್ತಪಡಿಸುತ್ತಾನೆ ಆತ್ಮಜಾತಕ್ಕ ಊರ್ಮೆಯಿಂದ ಸ್ನೇಹಿತರೆ ರಣಾಂಗಣದಲ್ಲಿ ದುಶಾಸನ ಸ್ಥಿತಿಯನ್ನು ಬಿಲ್ಲಗುರು ದ್ರೋಣಾಚಾರ್ಯರ ಸ್ಥಿತಿಯನ್ನು ಕಂಡು ಮರುಗಿದ ದುರ್ಯೋಧನ ಹಾಗೆ ಮುಂದೆ ನಡೆದು ಬಂದು ತನ್ನ ಅತ್ಯಂತ ಆತ್ಮೀಯ ಗೆಳೆಯನಾದಂಥ ಕರ್ಣನ ಕಳೇಬರವನ್ನು ಕಂಡು ಮರುಗ್ತಾನೆ ಅವನು ಹೇಗೆ ಮರುಗ್ತಾನೆ ಅನ್ನೋದನ್ನು ಕವಿ ಮಾತಲ್ಲಿ ಕೇಳಬೇಕು ನೆಲನಂ ಕೊಟ್ಟನು ಇನಾತ್ಮಜಾತನು ನನಗೆ ಇನಾತ್ಮಜಾತ ಸೂರ್ಯನ ಮಗನಾದ ಕರ್ಣನು ನನಗೆ ನೆಲವನ್ನು ಕೊಟ್ಟನು ಅಂದರೆ ಅನೇಕ ರಾಜ್ಯಗಳನ್ನು ಗೆದ್ದು ಕೊಟ್ಟಿದ್ದ ಕರ್ಣ ರಾಜ್ಯಗಳನ್ನ ಗೆದ್ದು ಕೊಟ್ಟನು ಆಮ್ ತಕ್ಕ ಊರ್ಮೆಯಿಂದ ಜಲಾಂಜಲಿಯಂ ಕೊಟ್ಟೆನೂ ಇಲ್ಲ ಅಂಥವನು ತೀರಿ ಅತ್ಯಂತ ಪ್ರೀತಿಯಿಂದ ನಾನು ಅವನಿಗೆ ಜಲಾಂಜಲಿಯನ್ನು ಅಂತಿಮ ಏನೋ ಒಂದು ಸಂಸ್ಕಾರವನ್ನು ಮಾಡಬೇಕಾಯಿತು ಹಾಗೆ ನನಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೂರ್ಯತನಯಂ ತೇಜೋಗ್ನಿಯಿಂದಂ ದಿಶತ್ ಬಲಮಂ ಸೂರ್ಯತನಯಂ ಸೂರ್ಯನ ಮಗನಾದಂಥ ಕರ್ಣನು ತನ್ನ ತೇಜಸ್ಸಿನ ಬಲದಿಂದ ತನ್ನ ಪರಾಕ್ರಮದಿಂದ ವೈರಿ ವೈರಿಬಲಗಳನ್ನು ಸುಟ್ಟು ನನಗೆ ತಂದು ಕೊಟ್ಟಿದ್ದ ಅನೇಕ ಸಂದರ್ಭಗಳಲ್ಲಿ ಆದರೆ ನಾನು ಉದಾತ್ತ ಪುಣ್ಯನವನಂ ಚೈತಾಗ್ನಿಯಂ ಸುಟ್ಟೇನಿಲ್ಲ ಅವನು ಉದಾತ್ತ ಅವನು ಪುಣ್ಯವಂತ ಅಂಥ ಉದಾತ್ತನಾದಂಥ ಪುಣ್ಯವಂತನಾದಂಥ ಕರ್ಣನನ್ನು ನಾನು ಚಿತಾಗ್ನಿಯಿಂದ ಅಗ್ನಿ ಸಂಸ್ಕಾರವನ್ನು ನನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಒಲವಿಂದ ಇಂತು ಎದೆ ಮುಟ್ಟಿ ಕೂರುತ್ತನೂ ಹೀಗೆ ತನ್ನ ಒಲವಿನಿಂದ ತನ್ನ ಎದೆ ಒಳಗೇ ಕೂತಿದ್ದಾನೆ ಕರ್ಣ ಒಳನೆ ಕರ್ಣಂಗೆ ದುರ್ಯೋಧನ ಆ ಕರ್ಣನಿಗೆ ನಾನು ಅವನ ಮಿತ್ರನಾಗಿ ನಾನು ಏನು ಮಾಡಿದೆ ಇನ್ನೂ ನಾನು ಇರಬೇಕಾಗಿದೆಯೇ ಎಂದು ದುರ್ಯೋಧನ ಕರ್ಣನ ಕಳೆಬರವನ್ನು ಕಂಡು ಮರುಗುತ್ತಾನೆ शरश्याग्रदल इंतु इरे घटप्रोधूतं प्रोदूत आगे ಹಾಗೆ ಕರ್ಣನ ಕಳೆಬರವನ್ನು ಕಂಡು ಮರುಗಿದ ದುರ್ಯೋಧನ ಮುಂದೆ ನಡೆದು ನಡೆದು ಶರಶಯ್ಯ ಮೇಲೆ ಮಲಗಿದಂಥ ಭೀಷ್ಮಾಚಾರ್ಯರಲ್ಲಿಗೆ ಬಂದು ಅವರಿಗೆ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿದ ಮೇಲೆ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಉಪದೇಶವನ್ನು ಮಾಡ್ತಾರೆ ಎಲ್ಲ ಆಗಿದ್ದು ಎಲ್ಲ ಆಗಿ ಹೋಯ್ತಪ್ಪ ನೀನೊಬ್ಬ ಉಳಿದಿಯ ಪಾಂಡವರು ಇನ್ನೂ ನನ್ನ ಮಾತನ್ನು ಕೇಳ್ತಾರೆ ಅವರೊಂದಿಗೆ ಸಂಧಿಯನ್ನು ಮಾಡಿಕೊಂಡು ಬಿಡು ನಾನು ಸಂಧಿಗೆ ಅವರನ್ನು ಒಡಂಬಡಿಸುತ್ತೇನೆ ಒಪ್ಪಿಸುತ್ತೇನೆ ಅಂತ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳಿದಾಗ ದುರ್ಯೋಧನ ಹೇಳ್ತಾನೆ ಶರಶಯ್ಯಾಗ್ರದೊಳು ಇಂತು ನೀಮಿರೆ ನೀವು ಶರಶಯ್ಯ ಮೇಲೆ ಶರ ಮಂಚದ ಮೇಲೆ ನೀವು ಈ ರೀತಿಯಾಗಿ ಮರಣೋನ್ಮುಖರಾಗಿ ಮಲಗಿದ್ದೀರಿ ಘಟ ಪ್ರೋದ್ಭೂತನಂತಾಗೆ ಅಲ್ಲಿ ಘಟಸಂಭವರಾದಂಥ ಬಿಲ್ಲ ಗುರುಗಳಾದಂಥ ದ್ರೋಣಾಚಾರ್ಯರು ಅಂತಾಗಿ ಅಂತೆ ಆಗಿದಾರೆ ಅವರ ಕತ್ತು ಮುರಿಯಲ್ಪಟ್ಟಿದೆ ಅವರ ಶರೀರ ಚಿತ್ರ ಚಿತ್ರವಾಗಿ ಬಿದ್ದಿದೆ ವಾಸರನ ಆತ್ಮಜನ್ ಅಂತು ಸಾಯೇ ನನ್ನ ಗೆಳೆಯನಾದಂಥ ಕರ್ಣ ಸೂರ್ಯನ ಮಗನಾದಂಥ ಕರ್ಣ ಹಾಗೆ ಅಲ್ಲಿ ಸಾವನ್ನ ಅಪ್ಪಿದ್ದಾನೆ ರಣದೊಳ್ ದುಶಾಸನ ಅಂತು ಅಳಿದು ರಣದಲ್ಲಿ ದುಶಾಸನನು ಆ ದುಷ್ಟ ಭೀಮನಿಂದ ಹಿಂಸಿತನಾಗಿ ಛಿದ್ರಛಿದ್ರನಾಗಿ ಅಲ್ಲಿ ಅಳಿದು ಬಿದ್ದಿದ್ದಾನೆ ಅಳ್ಗೆ ಸೈರಿಸಿಯು ಆ ಎಲ್ಲ ದುಃಖವನ್ನು ನಿಮ್ಮ ಅಗಲಿಕೆಯ ದುಃಖವನ್ನು ದ್ರೋಣಾಚಾರ್ಯರ ಅಗಲಿಕೆಯ ದುಃಖವನ್ನು ಕರ್ಣನ ದುಶಾಸನ ಅಗಲಿಕೆಯ ದುಃಖವೆಲ್ಲವನ್ನು ಸೈರಿಸಿ ಆಂ ಸಂಧಾನಮಂ ವೈರಿ ಭೂಪರುಳು ಸಂಧಿಸಿ ಎಲ್ಲವನ್ನ ಸಹಿಸಿಕೊಂಡು ವೈರಿ ರಾಜರೊಂದಿಗೆ ಸಂಧಾನವನ್ನು ಮಾಡಿಕೊಂಡು ಪೇಳಿಂ ಆರ್ಗ್ಯ ಮೆರೆವಂ ಸಂಪತ್ತುಮಂ ಶ್ರೀಯುಮಂ ನೀವೇ ಹೇಳಿ ಭೀಷ್ಮಾಚಾರ್ಯರೇ ನಿಮ್ಮೆಲ್ಲರನ್ನ ಕಳೆದುಕೊಂಡು ನಾನು ಆ ಯಾರಿಗೋಸ್ಕರ ಮೆರೆಯಲಿ ಯಾರಿಗೋಸ್ಕರ ರಾಜನಾಗಿ ನನ್ನ ವೈಭವವನ್ನು ತೋರಿಸಲಿ ನನ್ನ ಸಂಪತ್ತನ್ನು ನನ್ನ ವೈಭವವನ್ನು ಯಾರಿಗೆ ತೋರಿಸಲಿ ಎಂದು ದುರ್ಯೋಧನ ಮರುಗುತ್ತಾನೆ ನೋಡಿ ಕನಲ್ವ ಕೆಂಡದ ಮೇಲೆ ಪಳೆಯ ಬೇವಿನೆಣ್ಣೆಯೊಳ್ತೊಯ್ದಿಗ್ಗಿದ ಬೆಳ್ಳುಳ್ಳಿಯ ಕಂಪಿನಂತೆ ಬಳ್ಳುವಿನ ಬಾಯೋಳ್ ಅಳುರ್ವ ಕೆಂಡಂಗಳೊಳ್ಸುಳಿದು ಬೇವ ಪೆಣಂಗಳ ಕಂಪು ನಾರುವುದಕ್ಕೆ ಸೈರಿಸಲಾರದೆ ಕೋಳ್ ದಾಂಟಿನೊಳ್ಕೊಳುಗುಳಂ ಕಳೆದು ಪೋಗಿ ವಿಳಯ ಕಾಳ ವಿಘಟ್ಟಿತಾಷ್ಟ ದಿಗ್ಭಾಗ ಸಂಬಂಧನ ಗಗನ ತಳವೇ ಧರಾತಳಕ್ಕೆ ಪಳಿದು ಬಿರ್ದಿಂತು ಆನುಂ ಆದಿ ವರಾಹಂ ಸಮುದ್ರ ಮುದ್ರಿತ ಧರಾಮಂಡಳಮತಳದಿಂದೆತ್ತಿ ಬಂದೋ ಮಂಡಳ ಸ್ಥಾನಮೇ ಸಲಿಲ ಪರಿಪೂರಿತಂ ಆದ ತಮ್ಮ ಯಾವ ಬೋಧನೆಗೂ ದುರ್ಯೋಧನ ಒಡಂಬಡದ ಇದ್ದಾಗ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಒಂದು ಬುದ್ಧಿವಾದವನ್ನು ಹೇಳ್ತಾರೆ ಒಂದು ಉಪಾಯವನ್ನ ಹೇಳ್ತಾರೆ ಬಲರಾಮ ಬರುವವರೆಗೆ ನೀನು ವೈಶಂಪಾಯನ ಸರೋವರದಲ್ಲಿ ಜಲಮಂತ್ರವನ್ನ ಪಟಿಸಿ, ಸರೋವರದ ಸ್ಥಳದಲ್ಲಿ ಒಂದು ದಿನದ ಮಟ್ಟಿಗೆ ಪಾಂಡವರ ಕಣ್ಣಿಗೆ ಬೀಳದ ಹಾಗೆ ಕೂರು ಅನ್ನುವಂಥ ಉಪದೇಶವನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಂಥ ದುರ್ಯೋಧನ ವೈಶಂಪಾಯನ ಸರೋವರದ ಕಡೆಗೆ ಹೋಗುವಂಥ ಒಂದು ಕಲ್ಪನೆ ಈ ವಚನದಲ್ಲಿ ಕೊಡಲಾಗಿದೆ ಆದರೆ ಪಂಪನ ದೇಶೀಯತೆ ಅಂತ ಕರಿತೀವಿ ದೇಶೀ ಮಾರ್ಗ ಅಂತ ಹೇಳ್ತೀವಿ ಪಂಪನ ಜನಪದ ಪ್ರಜ್ಞೆ ಹೇಗಿತ್ತು ಅನ್ನೋದನ್ನು ಅಲ್ಲಿ ಆ ನರಿಗಳ ಬಾಯಿಯೊಳಗೆ ಇದ್ದ ಮಾಂಸಗಳು ಕೆಂಡದ ಉಂಡೆಗಳ ಹಾಗೆ ಕಂಡು ಆ ವಾಸನೆ ಹೇಗೆ ಬರ್ತಿತ್ತು ಅನ್ನೋದಕ್ಕೆ ಪಂಪ ಒಂದು ಅಡುಗೆ ಮನೆಯ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾನೆ ಏನಂತಂದರೆ ಕನಲ್ವ ಕೆಂಡದ ಮೇಲೆ ಪಳೆಯ ಬೇವಿನ ಎಣ್ಣೆಯೊಳ್ ತೊಯ್ದಿಕ್ಕಿದ ಬೆಳ್ಳುಳ್ಳಿಯ ಕಂಪಿನಂತೆ ಇದು ಪ್ರಾಯಶಃ ನಾವು ಯಾರೂ ಇದರ ಅನುಭವ ಪಡೆದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅನುಭವ ಪಡ್ಕೊಂಡವ್ರು ಇದ್ದರೆ ತುಂಬ ಒಳ್ಳೆಯದು ಏನು ಹೇಳ್ತಾನೆ ಅಂತಂದರೆ ಕನಲ್ವ ಕೆಂಡದ ಮೇಲೆ ನಿಗಿ ನಿಗಿ ನಿಗಿ ಉರಿಯುವ ಕೆಂಡದ ಮೇಲೆ ಪಳೆಯ ಬೇವಿನೆಣ್ಣೆಯೋಳ್ ಬೆಳ್ಳುಳ್ಳಿಯನ್ನು ಹಳೆಯ ಬೇವಿನ ಎಣ್ಣೆಯಲ್ಲಿ ಕಲಸಿ ಆ ಬೆಂಕಿಯ ಕೆಂಡದ ಮೇಲೆ ಹಾಕಿದರೆ ಹೇಗೆ ವಾಸನೆ ಬರುತ್ತದೆಯೋ ಹಾಗೆ ಆ ನರಿಗಳ ಬಾಯಿಯೊಳಗಿದ್ದ ಸೈನಿಕರ ಮಾಂಸದ ಉಂಡೆಗಳು ಕೆಂಡಗಳ ಹಾಗೆ ಕಾಣ್ತಿದ್ವು ಮತ್ತು ಆ ಬೇವಿನೆಣ್ಣೆ ಮತ್ತು ಬೆಳ್ಳುಳ್ಳಿಯ ಕೆಟ್ಟ ವಾಸನೆ ಬರುವುದ ಕೆಟ್ಟ ವಾಸನೆ ಹಾಗೆ ಆ ಮಾಂಸದ ಮುದ್ದೆಯ ವಾಸನೆ ಬರುತ್ತಿತ್ತು ಅಂತ ಪಂಪ ಹೇಳ್ತಾ ಅಂತ ಕೆಟ್ಟ ವಾಸನೆಯನ್ನು ಸಹಿಸಲಾರದೆ ದುರ್ಯೋಧನ ಮುಂದೆ ಸಾಕ್ತಾನೆ ಹೇಗೆ ಮುಂದೆ ಸಾಕ್ತಾನೆ ಅನ್ನೋದಕ್ಕೆ ಒಂದು ಶಬ್ದಮವನ್ನು ಕವಿಲಿ ಕೊಡ್ತಾನೆ ಕೋಳ್ ದಾಂಟಿನೋಳ್ ಅಂತ ಕೋಲು ದಾಟು ಒಂದು ಕೋಲು ತಾನೆ ಉದ್ದುದ್ದ ಹೆಜ್ಜೆಗಳನ್ನು ಇಟ್ಟು ಅವನು ನಡೆದ ಅನ್ನೋದನ್ನು ಕವಿಲಿ ಕೋಳ್ ದಾಂಟಿನೋಳ್ ಕೊಳಗುಳವನ್ನು ಕಳೆದುಕೋಗಿ ಆ ಕೊಳಗುಳ ವಶಂಪಾಯನ ಸರೋವರದ ಹತ್ತಿರ ಹೋಗಿ ಸರೋವರವನ್ನ ನೋಡ್ತಾನೆ ಸರೋವರ ಹೇಗಿದೆ ವಿಳಯ ಕಾಳ ವಿಘಟ್ಟಿತ ಅಷ್ಟ ದಿಗ್ಭಾಗ ಸಂಬಂಧನ ಗಗನ ತಳಮೇ ತಳಕ್ಕೆ ಪಳಿದು ಬೀಳದಂತೆ ಕವಿಗಳು ಅಲಂಕಾರಗಳನ್ನು ಬಳಸ್ತಾರೆ ಅವರು ಬಳಸುವಂಥ ಉಪಮೆ ರೂಪಕ ಎಲ್ಲ ಅಲಂಕಾರಗಳಲ್ಲಿ ಉತ್ಪ್ರೇಕ್ಷಾ ಅಲಂಕಾರವೂ ಒಂದು ಹಾಗೆ ಇದೆಯೋ ಎನ್ನುವ ಹಾಗೆ ಅನ್ನುವಂಥ ಭಾವವನ್ನ ವ್ಯಕ್ತಪಡಿಸುವಂಥ ಅಲಂಕಾರಗಳಿಗೆ ನಾವು ಉತ್ಪ್ರೇಕ್ಷಾ ಅಲಂಕಾರ ಅಂತ ಕರಿತೇವೆ ಅಂತ ಒಂದು ಉತ್ಪ್ರೇಕ್ಷಯ ಮಾತನ್ನ ಇಲ್ಲಿ ಪಂಪ ಆ ವಶಂಪಾಯನ ಸರೋವರ ವರ್ಣನೆಗೆ ಬಳಸಿದಾನೆ ಏನು ಹೇಳ್ತಾನೆ ವಿಳಯಕಾಲ ವಿಘಟಿತ ಅಷ್ಟ ದಿಗ್ಭಾಗ ಸಂಬಂಧನಂ ಪ್ರಳಯಕಾಲದ ಸಿಡಿಲಿಗೆ ಗುಡುಗಿಗೆ ಅಷ್ಟ ದಿಗ್ಭಾಗ ಸಂಬಂಧನ ಅಷ್ಟ ದಿಕ್ಕುಗಳ ಸಂಬಂಧವೇ ಅಷ್ಟ ದಿಕ್ಕುಗಳ ಕಂಬದ ಕೊಂಡಿಯೇ ಕಳಚಿ ಗಗನತಳ ಮೇ ಧರಾತಳಕ್ಕೆ ಬಿಳದಂತೆ. ಬೀಳದಂತೆ ಅಂದರೆ ಗಗನತಳ ಇಡೀ ಗಗನವೇ ಭೂಮಿಗೆ ಬಿದ್ದಿದೆಯೇನೋ ಅನ್ನುವ ಹಾಗೆ ಆ ಸರೋವರದ ನೀರು ಸರೋವರ ಕಾಣ್ತಾ ಇತ್ತು ಅನ್ನುವಂಥ ಒಂದು ಅಲಂಕಾರದ ಮಾತನ್ನು ಹೇಳ್ತಾನೆ ಮತ್ತೆ ಮುಂದೆ ಹೇಳ್ತಾನೆ ಆದಿವರಾಹಂ ಸಮುದ್ರ ಮುದ್ರಿತ ಧರಾಮಂಡಳಮಂ ರಸಾತಳದಿಂದ ಎತ್ತಿ ಬಂದಂದು ನಮಗೆಲ್ಲ ಗೊತ್ತಿದೆ ಸಮುದ್ರ ಮುಳುಗುವಾಗ ವಿಷ್ಣುವರಾಹ ರೂಪದ ಸಮುದ್ರದಲ್ಲಿ ಭೂಮಿ ಮುಳುಗುವಾಗ ವಿಷ್ಣುವರಾಹ ರೂಪದಲ್ಲಿ ಬಂದು ಆ ಧರಾತಳವನ್ನು ರಸತಳದಿಂದ ಎತ್ತಿ ತಂದ ಅನ್ನುವ ಹಾಗೆ ಹಾಗೆ ಎತ್ತಿ ತಂದಾಗ ಸಂದರ್ಭದಲ್ಲಿ ನಭೋಮಂಡಲ ಸ್ಥಾನಮೇ ಸಲೀಲ ಪರಿಪೂರಿತವಾದಂತಾಗಿ ಹಾಗೆ ಭೂಮಿಯನ್ನು ತಂದು ಮೇಲಿಟ್ಟಾಗ ಇಡೀ ನಭೋಮಂಡಲ ಆಕಾಶ ಮಂಡಲವೇ ತುಂಬಿಕೊಂಡಿದ್ದೇನೋ ಎನ್ನುವಂತೆ ಆ ಸರೋವರ ಕಾಣ್ತಾ ಇತ್ತು ಮಾತನ್ನ ಇಲ್ಲಿ ಕವಿ ಉತ್ಪ್ರೇಕ್ಷ ಅಲಂಕಾರದ ಮೂಲಕ ವರ್ಣನೆ ಮಾಡಿದ್ದನ್ನು ನಾವು ಕಾಣ್ತೇವೆ के बागिल घोर अंधकार केूपलू्रय कांभोधर छायतने ಿ ಗುಂಪಿನಿರ್ದತ್ತು ಸರೋವರಂ ಬಕಬಾಳಕರ ಕುಳಂ ಹಾಗೆ ಮುಂದುವರೆದು ಅದೇ ವೈಶಂಪಾಯನ ಸರೋವರದ ವರ್ಣನೆಯಲ್ಲಿ ತೊಡಗ್ತಾನೆ ಪಂಪ ಅದು ಹೇಗಿತ್ತು ಅಂತ ಹೇಳ್ತಾನೆ ಇದು ಪಾತಾಳ ಬಿಲಕ್ಕೆ ಬಾಗಿಲಿದು ದಲ್ ಇದು ಅಂತಿಂತ ಸ್ಥಾನಕ್ಕೆ ಅಂತಿಂತ ಜಾಗಕ್ಕೆ ಬಾಗಿಲಲ್ಲ ಪಾತಾಳ ಬಿಲದ ಬಾಗಿಲೋ ಎನ್ನುವ ಹಾಗೆ ವೈಶಂಪಾಯನ ಸರೋವರ ಇತ್ತು ಗೋರಾಂಧಕಾರಕ್ಕೆ ಮಾಡಿದ ಕೂಪಂ ಬೆರೆತಲ್ತಿದು ಗೋರಾಂಧಕಾರಕ್ಕೆ ಮಾಡಿದ ಒಂದು ಕೂಪ ಇದು ಆ ಥರ ಸರೋವರ ಇತ್ತು ಅಂತ ಹೇಳ್ತಾನೆ ಉಗ್ರಲಯ ಕಾಳಾಂಬೋಧರ ಛಾಯದಲ್ ಇದು ಹೇಗಿತ್ತು ಅಂಬೋಧರ ಅಂತಂದರೆ ಮೋಡ ಅಂತ ಹೇಳ್ತಿವಿ ಅಂಬೋ ನೀರು ನೀರನ್ನು ಧರಿಸಿರುವಂಥದ್ದು ಮೋಡ ಅಂತ ಅದು ಹೇಗೆ ಕಾಣ್ತಿತ್ತು ಅಂತಂದರೆ ಉಗ್ರಲಯ ಕಾಳಾಂಬೋಧರ ಛಾಯೆ ಪ್ರಳಯ ಕಾಲದ ಮೂಡದ ಛಾಯ ಹಾಗೆ ಆ ಸರೋವರ ಕಂಗೊಳಿಸ್ತಾ ಇತ್ತು ಎಂಬಂತಿರೇ ಕಾಚ ಲೋಚ ಕಚಾಯ ಅಂಬುವಿಂ ಆ ನೀರು ಹೇಗಿತ್ತು ಅಂತಂದರೆ ಕಾಚದ ಬಣ್ಣ ಕಾಚದ ಬಣ್ಣ ಅಂತಂದರೆ ಕಡು ನೀಲಿ ಅಂತ ಬಣ್ಣ ಕಾಚದಂತೆ ಕಡು ನೀಲಿ ಬಣ್ಣವನ್ನು ತುಂಬಿ ಹೊಳೆಯುತ್ತಿರುವಂತಹ ಅಂಬುದಿ ಅಂತಂದರೆ ಆ ಸರೋವರ ಗುಂಪಿನಿಂ ಪುದಿದಿರ್ದು ಇತ್ತು ಸರೋವರಂ ಅಂತ ಗುಣ ಕಾಚದ ಗುಣವನ್ನು ಹೊಂದಿ ಅಂಬೋಧರ ಛಾಯೆಯ ಗುಣವನ್ನು ಹೊಂದಿ ಪಾತಾಳ ಬಿಲದ ಗುಣವನ್ನು ಹೊಂದಿ ಅಂಧಕಾರದ ಕೂಪದ ಗುಣವನ್ನು ಹೊಂದಿ ಇತ್ತು ಸರೋವರಂ ಬಕ ಬಳಾಕ ನೀಕ ರಾವಾಕುಳಂ ಸರೋವರದ ಜೊತೆಗೆ ಒಂದು ಧ್ವನಿ ಇತ್ತು ಅಲ್ಲಿ ಯಾವುದು ಅಂತಂದರೆ ಅಲ್ಲಿ ಬಕ ಪಕ್ಷಿ ಬಳಾಕ ಪಕ್ಷಿಗಳು ಗುಂಪು ಗುಂಪಾಗಿ ಕೂಗ್ತಾ ಇದ್ವು ಅಂಥ ಬಕಬಲಾಕ ಪಕ್ಷಿಗಳ ಕೂಗಿನಿಂದ ತುಂಬಿ ಆ ಸರೋವರ ಅದ್ಭುತವಾಗಿತ್ತು ಅನ್ನುವಂಥ ವರ್ಣನೆಯನ್ನು ಪಂಪ ಇಲ್ಲಿ ಮಾಡ್ತಾನೆ ಅಂತೆ ಸೇವ ಪುಂಡರೀಕ ಶಂಡೋಪಾಂತಮನ್ ಐದೇ ಬಂದು ಅನೇಕ ವ್ರಣಗಳಿತನವರು ಧೀರಮಾಗಿದ್ದ ತನ್ನ ಮೈಯನೊರಸೆ ಖರ್ಚಿ ಮುಕ್ಕೊಳಿಸಿ ಹೋಗು ಆಚಮಿಸಿ ಜಳದೇವತೆಗಳ್ಗೆ ಪೊಡವಟ್ಟು ಜಳಮಂತ್ರಾಕ್ಷರಂಗಳಿಂ ಸರೋವರಮಂ ಅಭಿಮಂತ್ರಿಸಿ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ನಾವು ವೈಶಂಪಾಯನ ಸರೋವರದ ವರ್ಣನೆಯನ್ನು ನೋಡಿದ್ದೇವೆ ಮತ್ತು ಮುಂದುವರೆದು ಕವಿ ಹೇಳ್ತಾನೆ ದುಡಿಯೋದನ್ನು ಸರೋವರದ ಹತ್ತಿರ ಬಂದು ಏನು ಮಾಡ್ದ ಅನ್ನೋದನ್ನು ಅಂತು ಯಶವ ಪುಂಡರೀಕ ಷಂಡ ಉಪಾಂತಮನು ಎಯ್ದೆ ಒಂದು ಛಂಡ ಅಂತಂದರೆ ಸಮೂಹ ಅಂತ ಅರ್ಥ ಹಾಗೆ ಕಂಗೊಳಿಸುವ ಕಮಲ ಸಮೂಹದ ಸರೋವರವನ್ನು ಎಯ್ದೆ ಸರೋವರದ ಹತ್ತಿರ ಬಂದು ಅನೇಕ ವ್ರಣಗಳಿತ ನವರುಧಿರಮಾಗಿರ್ದ ಅನೇಕ ಹುಣ್ಣುಗಳಿಂದ ಅವನಿಗೆ ಬಿಲ್ಲುಗಳು ಬಾಣಗಳು ಚುಚ್ಚಿದವು ಖಡ್ಗದ ಏಟು ಆಗಿತ್ತು ಹಾಗಾಗಿ ಖಡ್ಗದಿಂದ ಬಾಣಗಳಿಂದ ಚುಚ್ಚಿ ಚುಚ್ಚಿ ಅವನ ಮೈಯೆಲ್ಲ ವ್ರಣ ಆಗಿತ್ತು ಹುಣ್ಣು ಆಗಿತ್ತು ರಕ್ತ ಸೋರ್ತಾ ಇತ್ತು ಅದಕ್ಕೆ ಹೇಳ್ತಾನೆ ಅನೇಕ ವ್ರಣಗಳಿತ ನವರುಧಿರವಾಗಿರ್ದ ಅನೇಕ ಹುಣ್ಣುಗಳಿಂದ ರಕ್ತಮಯವಾಗಿರ್ದ ತನ್ನ ಮೈಯನ್ನು ಒರೆಸಿ ಖರ್ಚಿ ತನ್ನ ಮೈಯನ್ನು ಚೆನ್ನಾಗಿ ತೊಳೆದು ಒರೆಸಿ ಮುಕ್ಕುಳಿಸಿ ಉಗುಳಿದು ನೀರನ್ನು ಮುಕ್ಕುಳಿಸಿದ ಉಗುಳು ಉಗುಳಿದ ಆಚಮಿಸಿ ನೀರನ್ನು ಆಚಮನ ಮಾಡಿಕೊಂಡ ಸೇವನೆ ಮಾಡಿಕೊಂಡ ಜಲದೇವತೆಗಳಿಗೆ ಪೊಡೆವಟ್ಟು ಜಲದೇವತೆಗಳಿಗೆ ನಮಸ್ಕಾರ ಮಾಡಿ ಜಲಮಂತ್ರಾಕ್ಷರಂಗಳಿಂ ಸರೋವರಮನ್ ಅಭಿಮಂತ್ರಿಸಿ ಆಗಲೇ ಭೀಷ್ಮಾಚಾರ್ಯರು ಚಲ ಕೆಲವು ಜಲಮಂತ್ರಗಳನ್ನು ಹೇಳಿದರು ಆ ಜಲಮಂತ್ರಗಳನ್ನು ಪಠಿಸುತ್ತಾ ಸರೋವರವನ್ನ ಅಭಿಮಂತ್ರಿಸುತ್ತಾನೆ ಬೆಳಗಿ ಸಮಸ್ತಯ ನಿಜ ತೇ ಆಂತ ದೈತ್ಯರಂಥ ಬೆಳಗಾಗೆ ಕಾದಿ ಚಳಿತೈರಿ ಮಳದೋ ಅಪರೋ ರಾಶಿಯುಳ್ ಮುಳು ತೀವ್ರ ದೀದಿ ಒಳಗುಳ್ ಫನಿರಾಜೀದ ಆರ್ಗಂ ಏನು ಕಟ್ಟಿ ದೂದಂ ಕಳೆಯಲ್ೀರ್ ದಿವ್ರ ದೀತಿ ಒಂದು ಅಪರಾಶಿಯೊಳ್ ಮುಳುಗೋಪ ದೀದಿ ಒಲ್ ಕಾರಿ ಚಳಿ ತೈದ ಮುಳು ಸಮಳೆಯ ಬೆಳಗಿರ ಆಂತ್ರೈರಂ ತಳಬಳಗಾಗಳು ಅಪರಂಪುರೊಳ್ ಮುಳೋ ಪಣಿರಾಕೇತನ ಮುಳೋಗೀದ್ ಬಟ್ಟಿದುತಂ ಕಳೆಯಲ್ ಕೇಂದ್ರೀ ಗೋಮೇ ಆಗೆ ಸರೋವರವನ್ನ ಅಭಿಮಂತ್ರಿಸಿದ ದುರ್ಯೋಧನ ಸರೋವರ ಪ್ರವೇಶ ಮಾಡ್ತಾನೆ ಕಾಲಹರಣ ಮಾಡೋದಕ್ಕೆ ಸರೋವರದ ಅಂತರಂಗಕ್ಕೆ ಹೋಗಿ ಅಥವಾ ತಳಕ್ಕೆ ಹೋಗಿ ಕೂರುವಂತ ಒಂದು ಕ್ರಿಯೆಗೆ ಅವನು ಪ್ರವರ್ತನಾಗ್ತಾನೆ ಅದನ್ನು ಕವಿ ಹೇಗೆ ವರ್ಣನೆ ಮಾಡ್ತಾನೆ ಅಂತ ಬೆಳಗಿ ಸಮಸ್ತ ಭೂವಳಯಮಂ ನಿಜ ತೇಜ ಆಂತ ದೈತ್ಯರಂ ತಳಬೆಳಗಾಗೆ ಖಾದಿ ಚಳಿತು ಐದಿ ಬಳಲ್ದು ಅಪರಾಂಬು ರಾಶಿಯೊಳ್ ಮುಳುಗುವ ತೀವ್ರ ದೀಧಿತಿಯವೊಲ್ ಆ ಕೊಳದೊಳ್ ಕೇತನಂ ಮುಳುಗಿದನ್ ಆರ್ಗಮೇ ಏಂ ಬಿದಿಯ ಕಟ್ಟಿದುದ ಕಳಯಲ್ಕೆ ತೀರ್ಗುಮೆ ಕವಿ ಇಲ್ಲಿ ವರ್ಣನೆಯನ್ನು ಮಾಡ್ತಾನೆ ಹೇಗೆ ಸೂರ್ಯ ಹಗಲೆಲ್ಲ ಬೆಳಗ್ತಾನೆ ಹಗಲೆಲ್ಲ ಬೆಳಗಿ ಯಾವ ಅಡ್ಡಿ ಆತಂಕಗಳು ಬಂದರೂ ಸೂರ್ಯ ಮುಳುಗಿ ಹೋಗುವುದರ ಎಲ್ಲವನ್ನು ತೊಡೆದು ಹಾಕಿ ತನ್ನ ಹಗಲಿನ ಕರ್ತವ್ಯವನ್ನು ಬೆಳಕು ನೀಡುವ ಕರ್ತವ್ಯವನ್ನು ಹೇಗೆ ಮಾಡಿ ಸಂಜೆಗೆ ದಣಿದು ಅಪರಾಂಬುರಾಸಿಯೊಳ್ ಅಂತಂದರೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗುವ ಹಾಗೆ ತೀವ್ರ ದೀದಿತಿ ಓಲ್ ಹಾಗೆ ತೇಜಸ್ಸುಳ್ಳ ಸೂರ್ಯನ ಹಾಗೆ ಕೊಳದೊಳ್ ಫಣಿರಾಜಕೇತನಂ ಮುಳುಗಿದಂ ಹಾಗೆ ದುರ್ಯೋಧನ ಕೊಳದೊಳಗೆ ಮುಳುಗಿದ ಮತ್ತೆ ಕವಿ ಉದ್ಘಾರ ಮಾಡ್ತಾನೆ ಆರ್ಗಂ ಏಮ್ ಬಿದಿಯ ಕಟ್ಟಿದ ಕಳೆಯಲ್ಕೆ ತೀರ್ಘುಮೆ ಕವಿ ವಿಷಾದ ವ್ಯಕ್ತಪಡಿಸ್ತಾನೆ ಯಾರಾದರೇನು ದುರ್ಯೋಧನ ಆದರೇನು ಧರ್ಮರಾಯ ಆದರೇನು ರಾಮ ಆದ್ರೇನು ಇನ್ನೊಬ್ಬರು ಆದ್ರೇನೋ ವಿಧಿಯ ಲಿಖಿತವನ್ನು ಅದನ್ನು ಬೇರೆ ಮಾಡೋದಕ್ಕೆ ಅದರಿಂದ ಪರಿಹಾರ ಪಡೆಯೋದಕ್ಕೆ ಸಾಧ್ಯವೇ ಅನ್ನೋ ಮಾತನ್ನು ಪಂಪ ಹೇಳ್ತಾನೆ ಇಲ್ಲಿ ಶ್ಲೇಷ ಅಲಂಕಾರ ಅಂತ ನಾವು ಕಾವ್ಯದಲ್ಲಿ ಕರಿತೇವೆ ಬೆಳಗುವ ಸೂರ್ಯನಿಗೆ ಮತ್ತು ದುರ್ಯೋಧನನಿಗೆ ಹೋಲಿಸಿ ಕವಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ ಈ ಪದ್ಯದ ಈ ಆಶ್ವಾಸದ ಅಂತ್ಯದಲ್ಲಿ ಕೂಡ ಬರ್ತದೆ ಹಾಗೆ ರನ್ನ ಕೂಡ ಕುರುಕುಲಾರ್ಕನು ಅರ್ಕನು ಮಸ್ತ ಮೈದಿ ಒಂದು ಒಳ್ಳೆಯ ಪದ್ಯವನ್ನು ಅವನು ಬರೀತಾನೆ ಅದು ನೆನಪಿರುವಂಥ ಪದ್ಯ ಪ್ರಾಯಶನಿಂದ ಪ್ರೇರಿತನಾಗಿ ಆ ಪದ್ಯವನ್ನು ಬರೆದಿರಬಹುದು ಅಂತ ನಾನು ಅಂದ್ಕೋತೇನೆ ಜಲಧರ ಸಮಯ ನಿಶಾ ಸಂಚಲಿತ ವಿದ್ಯುತ್ ಪಿಂಗಳಾಕ್ಷ ಪಾತಂಗಳಂತೆ ಮುಳಿದು ನೋಡಿ ಜಲಾಸಂಧ ಸಂಧಿ ಬಂಧ ವಿಘಟನಂ ಇಂಥ ಹೀಗೆ ದುರ್ಯೋಧನ ವೈಶಂಪಾಯನ ಸರೋವರದ ತಳಕ್ಕೆ ಹೋಗಿ ಕೂತ್ಬಿಟ್ಟ ಪಾಂಡವರು ಎಲ್ಲಿ ಹುಡುಕಿದರೂ ದುರ್ಯೋಧನ ಸಿಗ್ತಾಯಿಲ್ಲ ಯುದ್ಧ ಅಂತ್ಯ ಆಗ್ತಾಯಿಲ್ಲ ಅದಕ್ಕೆ ಎಲ್ಲರೂ ಮಾತಾಡ್ಕೋತಾರೆ ಎಲ್ಲಿ ಹೋಗ್ಬಿಟ್ಟ ಅವನು ಎಲ್ಲಿ ಹೋಗ್ಬಿಟ್ಟ ದುರ್ಯೋಧನ ಎಲ್ಲಿ ಅಡ್ಕೊಂಡ್ಬಿಟ್ಟ ಎಲ್ಲಿ ಮಾಯವಾಗ್ಬಿಟ್ಟ ಹೇಗೆ ಹುಡುಕೋದು ಅಂತ ಹೇಳಿದಾಗ ಭೀಮನಿಗೆ ಸಿಟ್ಟು ಬರ್ತದೆ ಭೀಮನಿಗೆ ಬಂದ ಸಿಟ್ಟನ್ನು ಕವಿ ಹೇಗೆ ವರ್ಣನೆ ಮಾಡ್ತಾನೆ ಅಂತ ಎಂಬುದು ಜಲಧರ ಸಮಯ ನಿಶಾ ಸಂಚಲಿತ ಜಲಧರ ಸಮಯ ಅಂದರೆ ವರ್ಷಾಕಾಲ ಮಳೆಗಾಲ ರಾತ್ರಿಯ ಮಳೆಗಾಲ ಮಳೆಗಾಲದ ರಾತ್ರಿಯಲ್ಲಿ ಮಿಂಚುಗಳು ಅರ್ಭಟಿಸುವ ಹಾಗೆ ಗುಡುಗುಗಳು ಅರ್ಭಟಿಸುವ ಹಾಗೆ ಮಿಂಚುಗಳು ಕಣ್ ಹಾಗೆ ವಿದ್ಯುತ್ ಪಿಂಗಳಾಕ್ಷಪಾತಗಳಿಂ ಹಾಗಾದರೆ ಭೀಮನ ಕಣ್ಣುಗಳೇ ಕಣ್ಣುಗಳು ಹಳದಿಯಾಗಿದ್ವು ನೀ ಬೆಂಕಿಯ ಉಂಡೆಗಳಾಗಿದ್ದವು ಹೇಗಾಗಿದ್ವು ಅಂತಂದರೆ ವರ್ಷಾಕಾಲದ ರಾತ್ರಿಯಲ್ಲಿ ಕಾಣುವ ಮಿಂಚಿನೋಪಾದಿಯಲ್ಲಿ ಭೀಮನ ಕಣ್ಣುಗಳು ಆಗಿದ್ವು ಹಾಗೆ ಕಣ್ಣುಗಳನ್ನು ಮಾಡಿಕೊಂಡು ಹೇಗೆ ಮುಳಿತಾನೆ ಅವನು ಅಂತಂದರೆ ದಶೆಗಳಂ ನುಂಗುವಂತೆ ಮುಳಿದು ದಿಕ್ಕುಗಳನ್ನೇ ನುಂಗುಬಿಡ್ತಾನೇನೋ ಅನ್ನೋ ರೀತಿಯಲ್ಲಿ ಭೀಮನಿಗೆ ಸಿಟ್ಟು ಬಂದಿತ್ತು ದಶೆಗಳಂ ನುಂಗುವಂತೆ ಮುಳಿದು ನೋಡಿ ಜರಾಸಂಧಿ ಸಂಬಂಧ ವಿಘಟನು ಅದಕ್ಕೆ ಈ ಕುಂತಕ ಒಂದು ಕಡೆ ಹೇಳ್ತಾನೆ ಕಾವ್ಯಂ ವಕ್ರೋಕ್ತಿ ಜೀವಿ ಅಂತ ಕಾವ್ಯ ವಕ್ರಕವಿ ವ್ಯಾಪಾರ ಶಾಲಿನಿ ನೇರವಾಗಿ ಹೇಳೋದಿಲ್ಲ ಹೇಳೋದನ್ನು ವಕ್ರವಾಗಿ ಹೇಳಿ ಸಹೃದಯರಲ್ಲಿ ಒಂದು ಕುತೂಹಲವನ್ನು ಕೆರಳಿಸಿ ಅವರು ಏನು ತೆಂಗಿನ ಕಾಯನ್ನು ಒಡೆದು ಸೀಳಿ ಎಳೆ ನೀರನ್ನು ಕುಡಿಯುವಂಥ ಕಷ್ಟವನ್ನು ಅವರಿಗೆ ಕೊಟ್ಟು ಕವಿ ಅರ್ಥವನ್ನು ಹುಡುಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಜರಾಸಂದನನ ಕೊಂದ ಭೀಮ ಅಂತ ಹೇಳುವ ಬದಲಾಗಿಲಿ ಜರಾಸಂಧಿ ಸಂಬಂಧ ವಿಘಟನು ಜರಾಸನ ಸಂಧುಸುಗಳನ್ನು ವಿಘಟಿಸಿದ ಬಿಚ್ಚಿ ಹಾಕಿದಂತ ಅಂದರೆ ಜರಾಸಂದನ ಕೀಲುಗಳನ್ನು ಕೈಕಾಲುಗಳನ್ನು ಮುರಿದಂಥ ಭೀಮನು ಅನ್ನೋದಕ್ಕೆ ಜರಾಸಂಧಿ ಸಂಬಂಧ ವಿಘಟನು ಇಂತೆಂದಂ ಭೀಮನು ಹೀಗೆ ಹೇಳಿದ ಅಂತ ಕವಿ ಹೇಳ್ತಾನೆ ಕಡಲಂಪೊ ಕೊಡೆ ಆ ಪಾತಾಳಮಂ ಪೊಕ್ಕನ ಪೊಡೆ ಶೇಷಾಹಿಯ ಪಲ್ಗಳಂ ಮುರಿದ್ರಹ್ಮಾಂಡಮಂ ಪೊಕ್ಕನ ಪೊಡಂ ಆ ಬ್ರಹ್ಮನ ಗಂಟಲಂ ಮುರಿದ ಪೆಂ ದುರ್ಯೋಧನಂಗೆ ಇಂಪುಗಲ್ಕೆ ಎಡೆ ತ್ರೈಭೂವನಗಳಿಂ ಪೊರಗೆ ಮತ್ತೆಲ್ಲಿತ್ತೋ vaanantaka vaanantaka duriyodane agaga kadalam pokkole kadalam peerdapem ದುರ್ಯೋದನಿ ಪಾತಾಳಮ ಪೊಕ್ಕಡೇ ಶೇಷ ಅಹಿಯ ಪಲ್ಗಳಂ ದು ಬ್ರಹ್ಮಾಂಡಮಂ ಪೊಕ್ಕಡೇಯ ಬ್ರಹ್ಮಣ ಗಂಟಲ ಮುರಿದ ಪೇ ಅವಂ ಪುಗಲ್ಕಿಭೂಭುವ ಪೊರಗೆ ಮತ್ತೆ ಎಡೆ ಹಾಗಾದರೆ ಹಾಗೆ ಸಿಟ್ಟುಕೊಂಡಂತ ಭೀಮಾ ಏನು ಹೇಳ್ತಾನೆ ದುರ್ಯೋಧನನ ಬಗ್ಗೆ ಹೇಳ್ತಾನೆ ಕಡಲಂ ಪೊಕ್ಕೊಡೆ ಪೀರ್ಥ ಪಿಂ ಕಡಲನ್ ಆ ಪಾತಾಳಮಂ ಪೊಕ್ಕ ನಪ್ಪೊಡೆ ಶೇಷ ಅಹಿಯ ಪಲ್ಗಳಂ ಮುರಿದಪಂ ಬ್ರಹ್ಮಾಂಡಮಂ ಪೊಕ್ಕ ನಪ್ಪೊಡೆ ಅಬ್ರಹ್ಮನ ಗಂಟಲಂ ಮುರಿದಪಂ ದುರ್ಯೋಧನಂಗಿಂ ಪುಗಲ್ಕಡೆ ಕಡೆ ತ್ರೈಭನಂಗಳಿಂ ಪೊರಗೆ ಮತ್ತಲ್ಲಿತ್ತು ಬಾಣಾಂತಕ ಸಿಟ್ಟು ಬರ್ತದೆ ಹಾಗೆ ಗಮನಿಸಬೇಕು ಸ್ನೇಹಿತರೆ ಸಬ್ಲೈಮ್ ಇಮ್ಯಾಜಿನೇಷನ್ ಅಂತ ಕರಿತಿ ಮಹೋನ್ನತವಾದ ಕಲ್ಪನೆ ಅಂತ ಇಲ್ಲಿ ಅಂಥ ಒಂದು ಮಹೋನ್ನತ ಕಲ್ಪನೆ ಮಾಡ್ತಾನೆ ಹಾಗೆ ಹೇಳುವ ಮೂಲಕ ಭೀಮನ ಶೌರ್ಯ ಪರಾಕ್ರಮವನ್ನು ಉನ್ನತೀಕರಣಗೊಳಿಸುವಂಥ ಒಂದು ಕ್ರಿಯೆಯನ್ನು ಕವಿ ಇಲ್ಲಿ ಮಾಡಿದ್ದಾನೆ ಏನು ಹೇಳ್ತಾನೆ ಅಕಸ್ಮಾತ್ ದುರ್ಯೋಧನ ಕಡಲಂ ಪೊಕ್ಕೊಡೆ ಕಡಲಲ್ಲಿ ಅವನು ಸೇರಿಕೊಂಡ್ರೆ ಪೀರ್ದ ಕಡಲನ್ ಕಡಲೊಳಗೆ ಹೋಗಿ ಹುಡ್ಕಾಡ್ತೀನಿ ಅಂತ ಹೇಳಲ್ಲ ಇವನು ಕಡಲಿನ ನೀರನ್ನೇ ಕುಡಿದುಬಿಟ್ಟು ಅವನು ಹೊರಗೆ ಹಾಕ್ತೀನಿ ಆ ಪಾತಾಳ ಶೇಷ ಅಹಿಯ ಪಲ್ಗಳಂ ಮುರಿದಪಂ ಪಾತಾಳಕ್ಕೆ ಹೋದರೆ ಆದಿಶೇಷನ ಹಲ್ಲುಗಳನ್ನು ಮುರಿತೀನಿ ಯಾಕಂತಂದರೆ ಅವನಿಗೆ ಆಶ್ರಯ ಕೊಟ್ಟಿದ್ದು ಆದಿಶೇಷನ ತಪ್ಪು ಆ ಪಾತಾಳ ಪೊಕ್ಕ ನಪ್ಪೊಡೆ ಶೇಷ ಅಹಿಯ ಪಲ್ಗಳಂ ಮುರಿದೆ ಪಂ ಬ್ರಹ್ಮಾಂಡಮ್ ಪೊಕ್ಕನಪ್ಪೊಡೆ ಆ ಬ್ರಹ್ಮನ ಗಂಟಲಂ ಮುರಿದೆಪಂ ನೋಡಿ ಬ್ರಹ್ಮಾಂಡದಲ್ಲಿ ಹೋದರೆ ಬ್ರಹ್ಮಾಂಡದಲ್ಲಿ ಅಕಸ್ಮಾತ್ ದುರ್ಯೋಧನ ಬಚ್ಚಿಟ್ಕೊಂಡಿದ್ದರೆ ಬಚ್ಚಿಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ಬ್ರಹ್ಮನ ತಪ್ಪು ಆದ್ದರಿಂದ ಆ ಬ್ರಹ್ಮನ ಗಂಟಲನ್ನೇ ಮುರಿದಪೆಂ ದುರ್ಯೋಧನಂಗಿಂ ಪುಗಲ್ ಕಡೆ ಪೊರಗೆ ಮತ್ತಲ್ಲಿತ್ತು ಬಾಣಾಂತಕ ಎಲ್ಲಿ ಅಡಕೋತಾನೆ ಅವನು ಇರೋದು ಮೂರು ಲೋಕಗಳು ಸ್ವರ್ಗಲೋಕ ಪಾತಾಳ ಮರ್ತ್ಯಲೋಕ ಎಲ್ಲಿ ಸಿಕ್ಕು ಅವನನ್ನು ನಾನು ಬಿಡೋದಿಲ್ಲ ಹೀಗಾಗಿ ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ದುರ್ಯೋಧನ ಬೇರೆಡೆಗೆ ಅಡಗಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅವನು ನನ್ನ ಕೈಗೆ ಸಿಕ್ಕೇ ಸಿಕ್ತಾನೆ ಅನ್ನುವಂತ ಒಂದು ಭರವಸೆಯ ಅಲ್ಲಿ ಭೀಮಾ ಮಾತುಗಳನ್ನು ಆಡ್ತಾನೆ ಎಂಬನ್ನೆಗಂ ಋಕೋಧರ ನಟ್ಟಿದ ಕಿರಾತಂ ವಿಂಧ್ಯಕನೆಂಬಂದು ದುರ್ಯೋಧನನ ಎಲ್ಲಿಯೂ ಅರಸಿ ಕಾಣದೆ ವೈಶಂಪಾಯನ ಸರೋವರಕ್ಕೆ ನೀರ್ಗುಡಿಯಲೆಂದು ಪೋಗಿ ಕೊಳದ ತಡಿಯೋಳ್ ಕಳಿಶ ಶಂಖ ಚಕ್ರ ಅಪ್ಪ ಅಡಿವಜ್ಜಯಂ ಕಂಡು ಬಂದೆನ್ ಎಂದು ಪೇಳುವುದು ಅಂಬುಜನಾಭನ್ ಅವನ ಮಾತಿನೊಳ್ ಯುಕ್ತಿಯುಂಟು ಎಂತು ಎಂದೊಡೆ ಅಮರ ನದಿ ನಂದನೋಪದೇಶದಿಂದ ಆತಂ ಕೊಳನ ಪಕ್ಕು ಕಾಲ ಅಕ್ಕುಂ ಎಂದು ಆ ಕೊಳನಂ ಮುಟ್ಟೆ ಬಂದು ಅದರ ತಡಿಯೊಳ್ ಶಂಕ ಚಕ್ರ ಹಳ ಕುಳಿಶ ಲಾಂಛಿತಂ ಆಗಿರ್ದ ಅಡಿವಜ್ಜೆಯಂ ನೋಡಿ. ದುರ್ಯೋಧನನ ಪಜ್ಜೆಯಪ್ಪುದು ಏನೂ ತಪ್ಪಿಲ್ಲೆಂದು ಕಳಕಳ ನಿನಾದಂಗಳಿಂದಾರ್ದು ಶಂಕಂಗಳಂ ಬೇರಿಯಂ ಬೇರಿ ಎಂ ತಾಡಿತಿಯು ಏದುಂ ಪೊರಮಡದಿರೆ ಎನ್ನ ತರಂಗೆಳ್ದಲ್ಲದೆ ಈ ಬೂತು ಪೊರಮಡುವನಲ್ಲನ್ ಈತಂಗಾನೇ ಬಲ್ಲೆನ್ ಉಸಿರದಿರಿಂಂದು ಸಕಲ ದಿಗ್ವಳೆಯ ಭರಿತ ಮಹಾಸಿಂಹನಾದದಿಂದ ಅಲ್ಲಿಯ ಜಳಚರಂಗನೆ ಪಾರ್ವನ್ಯಂ ಆದ್ದು ಹೀಗೆ ದುರ್ಯೋಧನ ಎಲ್ಲಿ ಅಡಗಿಕೊಂಡಿರಬಹುದು ಅಂತ ಪಾಂಡವ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಾಗ ಆಗಲೇ ದೂತರನ್ನು ಅಟ್ಟಿಬಿಟ್ಟಿರ್ತಾನೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗಿ ದುರ್ಯೋಧನ ಇರುವ ಜಾಗವನ್ನು ಹುಡುಕೊಂಡು ಬನ್ನಿ ಅಂತ ಅಟ್ಟುಬಿಟ್ಟಿರ್ತಾನೆ ಅವ ಒಬ್ಬ ಅವನ ಕಿರಾತಕ ಬರ್ತಾನೆ ಒಬ್ಬ ಕಿರಾತ ಬರ್ತಾನೆ ಭೀಮ ನಟ್ಟಿದಂಥ ಒಬ್ಬ ದೂತ ಬರ್ತಾನೆ ಬಂದು ಹೇಳುವ ಒಂದು ಸಂಗತಿಯನ್ನ ಕವಿ ಇಲ್ಲಿ ವರ್ಣನೆ ಮಾಡ್ತಾನೆ ಎಂಬ ನೆಗಂ ಮೃಕೋದರ ನಟ್ಟಿದ ಕಿರಾತಂ ವಿಂಧ್ಯಕನೆಂಬಂ ದುರ್ಯೋಧನ ನೆಲ್ಲಿಯು ಅರಸಿ ಕಾಣದೆ ವಶಂಪಾಯನ ಸರೋವರಕ್ಕೆ ನೀರ್ಗುಡಿಯಲೆಂದು ಪೋಗಿ ಕೊಳದ ತಡಿಯೋಳ್ ಹಳ ಕುಳಿಶಂಖ್ರ ಲಾಂಛಿತಮಪ್ಪ ಅಡಿವೆಜ್ಜಯಂ ಕಂಡು ಬಂದೆನೆಂದು ಪೇಳುವುದು ಅಲ್ಲಿ ಆ ಕಿರಾತ ವಿಂಧ್ಯಕ ಅನ್ನೋಬ್ಬ ಕಿರಾತ ಓಡಿಬಂದು ಬಂದು ಹೇಳ್ತಾನೆ ದುರ್ಯೋಧನನ ಹುಡುಕಿ ಹುಡುಕಿ ಸಾಕಾಗಿ ವಶಂಪಾಯನ ಸರೋವರದಲ್ಲಿ ನೀರು ಕುಡಿಯೋಣ ಹೋದ್ವಿ ಹೋದರೆ ಅಲ್ಲಿ ಹಳ ಕುಳಿಶಂಖ್ರ ಲಾಂಛಿತಮಪ್ಪ ಅಡಿವೆಜ್ಜಯಂ ನೇಗಿಲು ವಜ್ರ ಮತ್ತು ಶಂಖಚಕ್ರ ಲಾಂಛಿತವಾದಂತಹ ಹೆಜ್ಜೆದ ಗುರುತುಗಳನ್ನು ಈಗ ಗಮನಿಸಬೇಕು ಒಬ್ಬ ಕಿರಾತ ಕೂಡ ಅಷ್ಟು ಸೂಕ್ಷ್ಮ ಬುದ್ಧಿಯನ್ನಿದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು ನಾನು ಆಗಲೇ ಹೇಳಿದೆ ಕವಿ ಹೇಳೋದನ್ನು ನೇರವಾಗಿ ಹೇಳೋದಿಲ್ಲ ಹಾಗೆ ಕಿರಾತನು ಕೂಡ ಅಷ್ಟು ಬುದ್ಧಿವಂತನಾಗಿದ್ದ ಅಂಥ ಒಂದು ಲಾಂಛನವಿರುವ ಹೆಜ್ಜೆಗಳನ್ನು ಕಂಡು ಬಂದೆನೆಂದು ಹಾಗೆ ಹೇಳಿದ ಆವಾಗ ಹೇಳ್ತಾನೆ ಅಂಬುಜನಾಭನು ಅಂದರೆ ಕೃಷ್ಣ ಅವನ ಮಾತಿನ ಯುಕ್ತಿ ಉಂಟು ಈ ದೂತ ಹೇಳೋದ್ರಲ್ಲಿ ಏನೋ ಒಂದು ಯುಕ್ತಿ ಇದೆ ಎಂತೆಂದೊಡೆ ಅಮರ ನದೀನಂದನನ ಉಪದೇಶದಿಂದ ಭೀಷ್ಮನ ಅಂತ ಹೇಳೋದಿಲ್ಲ ಅವರು ಕವಿ ಅಮರ ನದೀನಂದನನ ಅಮರ ನದಿಯಾದಂತಹ ಗಂಗಾದೇವಿಯ ಮಗನಾದಂಥ ಭೀಷ್ಮನ ಉಪದೇಶದಿಂದ ಆತಂ ಕೊಳನಂ ಪಕ್ಕು ಕಾಲ ವಂಚನೆ ಗೈಯಲಿರ್ದನ ಕುಂ ಪ್ರಾಯಶಃ ಉಪದೇಶದಿಂದ ದುರ್ಯೋಧನ ಕೊಳವನ್ನು ಹೊಕ್ಕು ಕಾಲವಂಚನೆ ಕಾಲವಂಚನೆಗೈತಾ ಇರಬೇಕು ಎಂದು ಆ ಕೊಳನಂ ಮುಟ್ಟುವಂದು ಅದರ ತಡಿಯೋಳ್ ಶಂಕ ಚಕ್ರ ಹಳ ಕುಳಿಶಲಾಂಚಿತವಾಗಿ ಅಡಿವೆಜ್ಜೆಯಂ ನೋಡಿ ಅಲ್ಲಿ ಬಂದರು ಅಲ್ಲಿ ಆಡ್ಕೊಂಡಿರಬೇಕು ನೋಡನ್ನು ನಡಿರಿ ಅಂತ ಬಂದರೆ ಆ ದೂತ ಹೇಳಿದಾಗೆ ಆ ಚಿಹ್ನೆಗಳ ಏನೋ ನೇಗಿಲು ವಜ್ರ ಶಂಕ ಮತ್ತು ಚಕ್ರ ಲಾಂಛಿತವಾದಂಥ ಹೆಜ್ಜೆಗಳನ್ನು ನೋಡಿ ದುರ್ಯೋಧನನು ಪಜ್ಜ ಎಪ್ಪುದೇನಂ ತಪ್ಪಿಲ್ಲ ನೋಡಿ ಕೃಷ್ಣ ಕನ್ಫರ್ಮ್ ಮಾಡಿದ ದೃಢೀಕರಣ ಮಾಡಿದ ಏನಂತಂದರೆ ನಿಶ್ಚಯವಾಗಿ ದುರ್ಯೋಧನನ ಹೆಜ್ಜೆಗಳೇ ಇದಕ್ಕೆ ಬೇರೆ ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾನೆ ಆಮೇಲೆ ಎಬ್ಬಿಸೋ ಪ್ರಯತ್ನವನ್ನು ಮಾಡ್ತಾರೆ ದುರ್ಯೋಧನನನ್ನು ಸರೋವರದಿಂದ ಎಬ್ಬಿಸೋ ಪ್ರಯತ್ನಕ್ಕೆ ಕಳಕಳ ನಿನಾದಗಳಿಂದ ಆರ್ದು ಬೇರೆ ಬೇರೆ ಬೇರೆ ಬೇರೆ ಬೇರೆ ಶಬ್ದಗಳನ್ನು ಮಾಡಿದರು ಆರ್ಭಟಿಸಿದರು ಅರ್ಜುನ ಕೂಗಿದ ಧರ್ಮರಾಜ ಕೂಗಿದ ನಕುಲ ಕೂಗಿದ ಸಹದೇವ ಕೂಗಿದ ಕೃಷ್ಣನೂ ಕೂಗಿದ ಬನ್ನಿ ಅಂತ ಹೇಳ್ದ ಆರ್ದು ಶಂಕಗಳಿಂ ಪೂರಿಸಿಯು ಬೇರಿಯು ತಾಡಿಸಿ ಮತ್ತು ಶಂಕಗಳನ್ನು ಭೇರಿಗಳನ್ನು ಪಡೆದರು ಏನು ಮಾಡಿದ್ರು ದುರ್ಗ್ಯೋಧನ ಹೊರಗೆ ಬರಲಿಲ್ಲ ಆವಾಗ ಭೀಮ ಹೇಳ್ತಾನೆ ಭೀಮಸೇನನು ಹೇಳ್ತಾನೆ ಎನ್ನ ಸರಂಗೇಳ್ದಲ್ಲದೆ ಈ ಭೂತು ಪರಮಡುವನಲ್ಲಂ ಇಡಿ ಇರಿ ಇರಿ ಸರೀರಿ ನನ್ನ ಧ್ವನಿಯನ್ನು ಕೇಳದೆ ಈ ಭೂತ ಹೊರಬರುವುದಿಲ್ಲ ನೋಡಿ ದೆವುಗಳನ್ನು ಎಬ್ಬಿಸೋದಕ್ಕೆ ಮೌಲ್ವಿನೇ ಬೇಕು ಅಥವಾ ದೆವ್ವನ್ ಬಿಡಿಸುವಂಥ ವ್ಯಕ್ತಿಯೇ ಬೇಕು ದೆವ್ವನ್ ಬಿಡಿಸುವ ವ್ಯಕ್ತಿ ಮಂತ್ರ ಹಾಕಿದ ತಕ್ಷಣ ದೆವುಗಳು ಮೈಯಲ್ಲಿ ಕಾಣಿಸ್ಕೊಡ್ತೇವೆ ಮೇಲೆದ್ದು ಬರ್ತೇವೆ ಹಾಗೆ ಭೀಮ ಹೇಳ್ತಾನೆ ಈ ಭೂತು ಪರಮಡುವನಲ್ಲಂ ಈ ತಂಗಿ ಆನೆಬಲ್ ಇವನಿಗೆ ನಾನೇ ಮದ್ದು ನೀವು ಯಾರು ಮಾತಾಡಬೇಡಿ ಸುಮ್ಮನಿರಿ ಎಂದು ಸಕಲ ದಿಗ್ವಲಯ ಭರಿತ ಮಹಾಸಿಂಹನಾದದಿಂದ ಹೇಗೆ ಕೂಗಿದ ಅಂತಂದರೆ ಎಲ್ಲ ದಿಗ್ವಲಯಗಳು ತುಂಬುವ ಹಾಗೆ ಅಷ್ಟೊಂದು ದೊಡ್ಡ ಧ್ವನಿಯಿಂದ ಮಹಾಸಿಂಹನಾದದಿಂದ ಅಲ್ಲಿಯ ಜಲಚರಗಳ ಎರ್ದೆ ಪೌವನೇ ಪಾರುವ ನಗಮ್ ಆರ್ದು ಆರ್ದು ಅಂತಂದರೆ ಆರ್ಭಡಿಸಿದ ಭೀಮ ಹೇಗೆ ಆರ್ಭಟಿಸಿದ ಅವನು ಆರ್ಭಟ ಸಕಲ ದಿಕ್ಕುಗಳನ್ನು ತುಂಬುವ ಹಾಗೆ ಆರ್ಭಟಿಸಿದ ಅಲ್ಲಿರುವಂತ ಜಲಚರಗಳು ಮೀನು ಆಮೆ ಅಥವಾ ಬೇರೆ ಬೇರೆ ಮೇಲೆ ಕುಳಿತಂಥ ಎಲ್ಲ ಪಕ್ಷಿಗಳ ಎದೆ ಪೌವನೆ ಪಾರ್ವನ್ಯಗಮ್ ಹೌಹಾರ್ಬಿಟೆನ ಅಂತ ಹೇಳ್ತಾರೆ ಎದೆ ದಸ್ಸಂತು ಎದೆ ದಡ್ಡಂತು ಹಾಗೆ ಆ ಜಲಚರಗಳಲ್ಲಿರುವಂಥ ಪಕ್ಷಿ ಪ್ರಾಣಿಗಳ ಎದೆ ಝಲ್ ಹಾಗೆ ಭೀಮ ಆರ್ಭಟಿಸಿದ ಅಂತ ಕವಿ ಇಲ್ಲಿ ವರ್ಣನೆ ಮಾಡ್ತಾನೆ ಎಂಬನ್ನೆಗಂ ಋಕೋದರ ನಟ್ಟಿದ ಕಿರಾತಂ ವಿಂಧ್ಯಕನೆಂಬಂ ಬಂದು ದುರ್ಯೋಧನನನ್ ಎಲ್ಲಿಯೂ ಅರಸಿ ಕಾಣದೆ ವೈಶಂಪಾಯನ ಸರೋವರಕ್ಕೆ ನೀರ್ಗುಡಿಯಲೆಂದು ಪೋಗಿ ಕೊಳದ ತಡಿಯುಳ್ ಹಳ ಕಳಿಶ ಶಂಕ ಚಕ್ರ ಲಾಂಛಿತಂ ಅಪ್ಪ ಅಡಿವಜ್ಜಯಂ ಕಂಡು ಬಂದೆನ್ ಎಂದು ಪೇಳುವುದು ಅವನ ಮಾತಿನೊಳ್ ಯುಕ್ತಿಯುಂಟು ಎಂತು ಎಂದೊಡೆ ಅಮರ ನದಿ ನಂದನೋಪದೇಶದಿಂದ ಆತಂ ಕೊಳನ ಪಕ್ಕು ಕಾಲ ವಂಚನೆಗೈಯಲಿದ್ದಂ ಅಕ್ಕುಂ ಎಂದೂ ಆ ಕೊಳನಂ ಮುಟ್ಟೆ ಬಂದು ಅದರ ತಡಿಯೊಳ್ ಶಂಕಚಕ್ರ ಹಳ ಕುಳಿಶ ಲಾಂಛಿತಂ ಆಗಿದ್ದ ಅಡಿವಜ್ಜಯಂ ನೋಡಿ ದುರ್ಯೋಧನನ ಪಜ್ಜೆ ಎಪ್ಪುದು ಏನೂ ತಪ್ಪಿಲ್ಲೆಂದು ಕಳಕಳ ನಿನಾದಂಗಳಿಂದಾರ್ಥ ಶಂಕಂಗಳಂ ಪೂರಿತಿಯು ಬೇರಿಯಂ ತಾಡಿತಿಯು ಏ ಗೈದುಂ ಪೊರಮಡದಿರೆ ಭೀಮಸೇನನ್ ಎನ್ನ ತರಂಗೇಳ್ದಲ್ಲದೆ ಈ ಬೂತು ಪೊರಮಡುವನಲ್ಲನ್ ಈತಂಗಾನೇ ಬಲ್ಲನ್ ಉಸಿರದಿರಿಂಂದು ಸಕಳ ದಿಗ್ವಳೆಯ ಭರಿತ ಮಹಾಸಿಂಹನಾದದಿಂದ ಅಲ್ಲಿಯ ಜಲಚರೇನ ಕೌರವ ಕುಳ ನಳಿನಿ ಕುಂಜರಂ ಭೀಮಸೇನ ದುರ್ಜಯ ಭೀಮಸೇನ ಬಂದ್ಯೋಧನನಿ ಪಾಂಚಾಳಿಯ ನೆಳೆದ ಅದಟು ಗಂಡ ಏನಾದ ಈಗ ಭೀಮಸೈನ ದುರ್ಯೋಧನನ್ನ ಎಬ್ಬಿಸೋದಕ್ಕೆ ಅವನನ್ನ ಛೇಡಿಸಿ ಕೆಲವು ಮಾತುಗಳನ್ನ ಹೇಳ್ತಾನೆ ಕಿರಿಯಂದಿಂದ ಇತ್ತ ದುರ್ಯೋಧನನು ಎನಿಸಿದ ವಿಕ್ರಾಂತಂ ಏನಾದು ಅಲ್ಲಪ್ಪ ನಿಮ್ಮ ಅಪ್ಪ ಮನ ಹೆಸರಿಟ್ಟರಲ್ಲ ದುರ್ಯೋಧನ ಅಂತ ಧುರ ಯೋಧ ಧುರ ಅಂದರೆ ರಣಾಂಗಣ ರಣಾಂಗಣದ ಯೋಧ ಅಂತ ದುರ್ಯೋಧನನ ಹೆಸರು ಆದ್ದರಿಂದ ಚಿಕ್ಕಂದಿನಿಂದ ನಿಮ್ಮ ಅಪ್ಪ ಅಮ್ಮ ನಿನಗೆ ದುರ್ಯೋಧನ ಅಂತ ಹೆಸರಿಟ್ರಲ್ಲ ಆ ಹೆಸರಿನ ದೆಶೆ ಏನಾಯ್ತಪ್ಪ ಎಳ್ತಿಂದ ಇರುವ ಉರ್ಕು ಎಲ್ಲಿತ್ತು ಹರಾಡ್ತಿದ್ದಲ್ಲಪ್ಪಾ ಎಷ್ಟು ದಿನ ಹರಾಡಿದೆ ನೀನು ಹಾಂ ಹರಾಡಿ ಯುದ್ಧ ಮಾಡ್ತಿದ್ದೀನಿ ಯುದ್ಧ ಮಾಡ್ತೀನಿ ಕೊಂದು ಅಂತ ಹೇಳ್ತಿದ್ದೆಲ್ಲ ಆ ಉಕ್ಕು ಇದೆಯಲ್ಲ ಆ ಸೊಕ್ಕು ಇದೆಯಲ್ಲ ಅದು ಎಲ್ಲಿ ಹೋಯ್ತು ಈಗ ಪಾಂಚಾಳಿಯನು ಎಳೆವ ಅದಟು ಏನಾದುದು ಪಾಂಚಾಳಿಯನ್ನು ಸಭೆಗೆ ಎಳೆದುಕೊಂಡು ಬಂದಲ್ಲಪ್ಪ ಆ ಹೆಣ್ಮಗಳು ಅನ್ನುವಂಥ ಆಲೋಚನೆ ಮಾಡಿದೆ ನೀನು ಗಂಡಸು ಸಭೆಯಲ್ಲಿ ಹೆಣ್ಮಕ್ಳನ್ನು ಮುಟ್ಟಬಾರ್ದು ಅಂತ ರಾಜನೀತಿಯನ್ನು ಉಲ್ಲಂಘಿಸಿ ನೀನು ಪಾಂಚಾಳಿಯನು ಎಳೆವ ಅದಟು ಏನಾದದು ಅವತ್ತು ದ್ರೌಪದಿಯನ್ನು ಎಳ್ಕೊಂಡು ಬಂದಲ್ಲಪ್ಪಾ ಆ ಪೊಗರು ನಿನಗೆ ಇವತ್ತು ಎಲ್ಲಿ ಹೋಯ್ತು ಪೇಳ್ ಪಚ್ಚರಿನ ಆ ಮಾತು ಇಂತೂ ಈ ಇರವೇನೆ ಹೇಳಪ್ಪ ಅವತ್ತು ನೀನು ಆಡಿದ ಮಾತಲ್ಲಿ ಇವತ್ತು ನೀನು ಇರೋದಿಲ್ಲ ಅವತ್ತು ಆಡಿದ ಮಾತಿಗೆ ನೀನು ವೀರನಾಗಿ ನಮ್ಮೆಲ್ಲರನ್ನ ಎದುರಾಕ್ಕೊಂಡು ಹೋರಾಡಬೇಕಾಗಿತ್ತು ಆದರೆ ಇವತ್ತು ಹೇಳಿಯ ಹಾಗೆ ಕಳ್ಳನ ಹಾಗೆ ನೀನು ಆಡಿಕೊಂಡಿದೆಯಾ ಈ ಇರವೇನೆ ನೆಗೆಯಮ್ಮಾಡಿದಯ್ಯಯ್ಯೋ ದುರ್ಯೋಧನ ನಿನ್ನ ಬದುಕು ನಗೆಪಾಟ್ಲಾಯಿತು ಕಣೋ ಅಷ್ಟೆಲ್ಲ ಹಾರಾಡಿ ಹೇಳಿ ಹಾಗೆ ಬಂದು ನೀರೊಳಗೆ ಅಡಿದುಕೊಂಡು ಬಿಟ್ಟೆಯಲ್ಲ ನಿನ್ನ ಬದುಕು ನಗೆ ಪಾಟಲಾಯಿತು ನಗೆಯಂ ಮಾಡಿದೈ ಬಂದನು ಈತಂ ಪರನಲ್ಲ ಈಗ ಬಂದಿದ್ದೇನೆ ಬೇರೆ ಯಾರು ಅಲ್ಲ ಅವರಿವರಲ್ಲ ಸಾಮಾನ್ಯ ಅಲ್ಲ ನಾನು ದುರ್ಜಯಂ ನಾನು ದುರ್ಜಯ ನನ್ನನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅಂತ ಭೀಮ ಇವತ್ತು ಬಂದಿದ್ದೇನೆ ಮತ್ತು ಭೀಮ ತಾನು ಯಾರಂತ ಹೇಳ್ತಾ ನೋಡಿ ಕೌರವ ಕುಳ ನಳಿನೀ ಕುಂಜರಂ ಭೀಮಸೇನಂ ನೋಡಿ ಕೌರವ ಕುಳ ನಳಿನಿ ಅಂತಂದರೆ ನಳಿನಿ ಅಂತ ಅಂದರೆ ಕಮಲದ ದೇಟು ಕಮಲದ ದಂಟು ಕಮಲದ ನಾಳ ಅಂತ ಅರ್ಥ ಒಂದು ಕಮಲದ ಸರೋವರವನ್ನ ಒಂದು ಆನೆ ನುಗ್ಗಿದರೆ ಹೇಗೆ ಅದು ಧ್ವಂಸ ಮಾಡ್ಬೋದೋ ಹಾಗೆ ಕೌರವ ಕುಲ ನಳಿನಿ ಕುಳ ಧ್ವಂಸಕನಾದಂಥ ಅಂಥ ಗಜ ಸಮಾನನಾದಂಥ ನಾನು ಬಂದಿದ್ದೇನೆ ಭೀಮ ಬಂದಿದ್ದೇನೆ ಹೇಳಿ ದುರ್ಯೋದನ್ನ ಹೇಳಿ ಹಾಗೆ ಅಡಿಗೆ ಕೊಳ್ಳದೆ ಹೊರಗೆ ಬಾ ಅಂತ ಭೀಮಾ ದುರ್ಯೋಧನಿಗೆ ಸವಾಲನ್ನು ಹಾಕ್ತಾನೆ ಅದಟಿನ ಅಲು ನಿನ್ನಿಸೇ ಕದ ಪೊಳ್ತು ತಪ್ಪಲ್ ಗೀಯದ ಪೊರಮಟ್ಟು ಬಾ ತಡೆಯದಿಗಳೇ ನೀರ್ಗಿ ಸಿದ್ದ ಪಡೆ ambhuvanitam tamithulki rasatalam baram berakiyum yentun appalisikondapen yebuduire to yodhana suyodhana ide ಪೊಳ್ತು ನಿಶೇಕದ ಪೊಳ್ತು ತಪ್ಪಲ್ ಈದೆ ಬಾ ಪೊರಮಟ್ಟು ಬಾ ಈಗಲೇ ತಡೆಯದೆ ಬಾ ಏಂಇೋದೋ ರಸಂಬರಂ ಬೆದಕಿಯು ಸರೋವರಾಂಬು ಅನಿತ ಹಾಗೆ ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಂಡಂತ ದುರ್ಯೋಧನನನ್ನು ಮೂದಲಿಸುತ್ತಾ ಭೀಮಾ ಮುಂದುವರೆದು ಮತ್ತೆ ಹೇಳ್ತಾನೆ ಅದಟಿನ ಅಳುರ್ಕೆಯಂ ನಿರಿಸಿ ನಿನ್ನ ನಿಷೇಕದ ಪಳ್ತು ತಪ್ಪಲಿಯದೆ ಪೊರಮಟ್ಟು ಬಾ ಅಯ್ಯೋ ದುರ್ಯೋಧನ ನಿನ್ನೆಂಥ ಪರಾಕ್ರಮಿ ಅನ್ನಿಸ್ಕೊಂಡವ ನೀನು ಆದರೆ ಆ ಪರಾಕ್ರಮವನ್ನು ಮರೆತು ಈಗ ನೀರಲ್ಲಿ ಅಡಗಿಕೊಂಡು ಬಿಟ್ಟಿದೆಯಲ್ಲಪ್ಪಾ ಆದ್ದರಿಂದ ನಿನ್ನ ಅದಟಿನ ಅಳುರ್ಕೆಯನ್ನಿರಿಸಿ ನಿನ್ನ ಪರಾಕ್ರಮವನ್ನು ಸ್ಥಾಪಿಸಿ ಹೌದು ನಾನು ಪರಾಕ್ರಮಿ ಎಂಬುದನ್ನು ತೋರಿಸುವುದಕ್ಕೋಸ್ಕರ ನಿನ್ನ ನಿಷೇಕದ ತಪ್ಪಲಿಯದೆ ಏನು ಶಾಸ್ತ್ರೀಯ ಏನು ತಪಸ್ಸು ಮಾಡ್ತಾ ಜಲಮಂತ್ರ ಪಠಿಸಿ ಇಷ್ಟು ಹೊತ್ತು ಅವಧಿಯನ್ನು ನಾನು ಕಳೀಬೇಕಂತ ಆಯೋಚನೆ ಮಾಡಿದೆಯಲ್ಲ ಆ ಅವಧಿ ಕಳೆಯುವ ಮುನ್ನ ವೀರನಾದರೆ ಎದ್ದು ಬಾ ಪರಮಟ್ಟು ಬಾ ತಡೆಯದೆ ಈಗಲೇ ನೀನು ಇನಿಸು ಇರ್ದೆಯಪ್ಪಡೆ ನಿನ್ನ ಹೊತ್ತು ಮೀರೋದ್ರೊಳಗೆ ನೀನು ಎದ್ದು ಬಾ ನಿನ್ನ ಪರಾಕ್ರಮವನ್ನು ನೀನು ಸಮರ್ಥಿಸಿ ಬಾ ಹಾಗೆ ಬರದೇ ನೀನು ಇನ್ನೂ ನೀರಲ್ಲೇ ಇದ್ದೆಯಾದರೆ ಅವನು ಹೇಳ್ತಾನ ನೋಡಿ ಏ ತೊದಳೋ ಸುಳ್ಳಲ್ಲ ಕಣೋ ನಿಜವಾಗಿ ಹೇಳ್ತೀನಿ ನಾನು ನಾನು ಮಾಡೇ ಮಾಡ್ತೀನಿ ಏ ತೊದಳೋ ಸರೋವರದ ಅಂಬು ಅನಿತಂ ಈ ಸರೋವರದ ಎಲ್ಲ ನೀರನ್ನು ತವೆ ತುಳ್ಕಿ ಅಂದರೆ ಅಲ್ಲೋಲ ಕಲ್ಲೋಲು ಮಾಡಿ ತುಳ್ಕಿಸಿ ಹೊರ ಚೆಲ್ಲಿ ರಸತಳ ಎಂತುಂ ಅಪ್ಪಳಿಸಿ ಕೊಂದ ಪೆಂ ಸರೋವರದ ನೀರನ್ನೆಲ್ಲ ಹೊಡೆದು ಹೊರಗೆ ಚೆಲ್ಲಿ ಮಾಡಿ ರಸ ತಳಕ್ಕೆ ನಿನ್ನ ಹುಡುಕಿ ಅಪ್ಪಳಿಸುತ್ತೇನೆ ನಿನ್ನ ಹೊಡೆಯುತ್ತೇನೆ ನಿನ್ನ ಕೊಲ್ಲುತ್ತೇನೆ ಎಳ್ದುದು ಇದೇ ಸುಯೋಧನ ಎದ್ದು ಏನು ಹೇಳಿ ಹಾಗೆ ನೀನು ಅಡ್ಕೊಂಡ್ಬಿಟ್ಟಿದೆಯಲ್ಲ ನೀನು ಬರದೇ ಹೋದರೆ ಈ ಸರೋವರದ ನೀರೆಲ್ಲವನ್ನು ಖಾಲಿ ಮಾಡಿ ರಸ ತಳಕ್ಕೆ ಇಳಿದು ಹುಡುಕಿ ಕೊಲ್ತೇನೆ ಎಂದ ಭೀಮಾ ಗರ್ಜನೆಯನ್ನು ಮಾಡ್ತಾನೆ ಎಂಬುದಂ ಧರ್ಮಪುತ್ರ ಬಿಡಂ ಧರಣಿಯಂ ಪಚ್ಚಾರ್ವೀ ಕಿ ಸುರಳ್ ಪಾಪ ಕರ್ಮ ಚಲಮಂಕೊಂಡ ಎಮ್ಮ ವರಂ ಕೈಯು ನೀನೇ ತುಗ ಸೋದರಿಯದ ವಸುಧಾಮಂಡಲಂ Imbu kaivudu idanoa, Aam kaivodidem bedidem. Suyodhanam. demnan imbokeyvudo vasudha mandalamam sodariya dinda vasudha mandalam ollide ಪಚ್ಚನೆ ಪಾಪ ಕರ್ಮ ಚಲಮ ಕೊಡದೆ ಏವಮ ಬಿಸುಡೋ ಎಮ್ಮವರು ಬೆಸಗೈವಂ ಸುಯೋದನ ನೀ ಭೀಮನ ಸ್ವರವನ್ನ ಕೇಳಿ ಭೀಮನ ಅಟಾಟೋಪವನ್ನ ಕೇಳಿ ದುರ್ಯೋಧನ ಸಿಟ್ಟು ಬಂದು ಎದ್ದು ಬರ್ತಾನೆ ಹಾಗೆ ಎದ್ದು ಬರುವಂತಹ ಸನ್ನಿವೇಶವನ್ನ ರನ್ನ ತುಂಬ ಚೆನ್ನಾಗಿ ವರ್ಣಿಸಿದಾನೆ ನೀರೊಳಗಿರ್ ದುಮ್ ಬೆಮರ್ತನು ಉರಗ ಪತನ ಅಂತ ಇಲ್ಲಿ ಕೂಡ ಅದೇ ಚಿತ್ರಣವನ್ನ ಪಂಪ ಆದಷ್ಟು ಕೊಡ್ತಾನೆ ಹಾಗೆ ಎದ್ದು ಬಂದಾಗ ಮತ್ತೆ ಧರ್ಮರಾಜ ಕೇಳ್ತಾನೆ ಏನಪ್ಪಾ ಹೀಗೆ ಮಾಡು ಅಂತ ಹೇಳ್ತಾನೆ ಏನು ಹೇಳ್ತಾನೆ ನೋಡಿ ಅವನು ಮತ್ತೆ ಬುದ್ಧಿ ಹೇಳ್ತಾನೆ ಬಿಸಿಡು ಇನ್ನಪ್ಪಡಮ್ ಏವಮಂ ತಮ್ಮ ದುರ್ಯೋಧನ ಆಗೋದಿಲ್ಲ ಆಗೋಯ್ತಪ್ಪ ಆಗ್ಬಾರ್ದಿತ್ತು ಕೆಟ್ಟದಾಯ್ತು ಬಿಸುಡು ಇನ್ನಪ್ಪುಡಂ ಏವಮಂ ಇನ್ನಾದರೂ ನಿನ್ನ ಸಿಟ್ಟನ್ನ ಕೋಪವನ್ನ ಬಿಟ್ಬಿಡುತ್ತಮ್ಮ ಧರಣಿಯಂ ಪೆಚ್ಚಿ ಆಳ್ವಂ ಈ ಭೂಮಿಯನ್ನ ಹಂಚಿಕೊಂಡು ಭಾಗ ಮಾಡಿಕೊಂಡು ಆಳೋಣ ಏನಪ್ಪುದು ಈ ಕಿಸಿರೋಳ್ ಈ ದ್ವೇಷದಿಂದ ಕೋಪದಿಂದ ಉದ್ದಟತನದಿಂದ ವೈರ್ಯದಿಂದ ಏನಾಗ್ತದೆ ಏನು ಆಗೋದಿಲ್ಲ ಹಾನಿ ಆಗ್ತದೆ ಅದೆಲ್ಲವನ್ನ ನೀನ್ ನೋಡಿದೀಯಾ ಕೆಮ್ಮನೆ ಪಾಪ ಕರ್ಮ ಚಲಮಂ ಕೊಂಡಾಡದೆ ನೀನ್ನ ನಿನ್ನ ಛಲ ಇದೆಯಲ್ಲಪ್ಪಾ ಅದು ಪಾಪ ಮೂಲವಾದಂಥದ್ದು ನಿನ್ನ ಚಲದಿಂದ ನಾಶ ಪಾಪ ಬರುತ್ತದೆ ಹೀಗಾಗಿ ಆ ಛಲವನ್ನ ಹಿಡಿದುಕೊಂಡು ಹೋಗದೆ ಎಮ್ಮ ಐವರು ಬೆಸಕೈಯುತ್ತಿರೇ ನೀನೆ ಮೇಣರಸುಗೈ ಇದಕ್ಕಿಂತ ಒಳ್ಳೆತನ ಆಚೆ ಹೋಗೋದಿಲ್ಲ ಅಂತ ಅನಿಸ್ತದೆ ಧರ್ಮರಾಜ ಎಷ್ಟು ಒಳ್ಳೆಯವನು ಅವನ ಎಷ್ಟು ಸಹೋದರ ಭಾವ ಇದೆ ಅವನ ಹತ್ರ ಅಂತ ಹೇಳ್ತಾನೆ ಅವನು ಎಮ್ಮ ಐವರನ್ನು ಬೆಸ ಕೈಯ್ಯುತ್ತಿರ ಮೊದಲೇನು ಹೇಳ್ತಾನೆ ಎರಡು ಭಾಗ ಮಾಡಾಳ ಅಂತ ಹೇಳ್ತಾನೆ ಅದು ಆಗದೆ ಹೋದ್ರೆ ತಮ್ಮ ಕೋಪ ಬಿಟ್ಬಿಡು ಛಲ ಬಿಟ್ಬಿಡು ಆಯ್ತಾ ನಾವು ಐವರು ನಿನ್ನ ಸೇವೆಯನ್ನ ಮಾಡುತ್ತೇವೆ ನೀನೇ ಮೇಣ್ ನೀನೇ ಅರಸನಾಗಿಬಿಡಪ್ಪ ಸಾಕು ನೋಡಿ ನೋಡಿ ಸಾಕಾಗಿ ಹೋಗಿದ್ದೆ ನನಗೆ ನೀನೇ ಅರಸನಾಗಿ ಬಿಡು ಸೋದರ್ಯದಿಂದ ಒಳ್ಳಿತೇ ವಸುಧಾಮಂಡಳಂ ತಮ್ಮ ಸಹೋದರತೆಗಿಂತ ದೊಡ್ಡದ ಈ ಭೂಮಿ ಏನು ಮಾನವ ಸಂಬಂಧಗಳು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಈ ಸಂಬಂಧಗಳು ದೊಡ್ಡವು ಈ ಸಂಬಂಧಗಳಿಗಿಂತ ಈ ವಸುದಾ ಮಂಡಳ ಇದೆಯಲ್ಲ ಈ ಭೂಮಿ ಅಧಿಕಾರ ಇದು ದೊಡ್ಡದಲ್ಲ ಇಂಬು ಕೈಯುವುದು ಒಪ್ಪಿಕೋ ತಮ್ಮ ಇದನ್ನು ಆಮ್ ಕೈವಟ್ಟಿದೆ ಬೇಡಿದಂ ನೋಡತ್ ಪಾನಿನ ಕೈ ಮುಗಿದು ಬೇಡ್ತಾ ಇದ್ದೇನೆ ಸಹೋದರನೇ ಸಹೋದರತೆಗಿಂತ ದೊಡ್ಡದು ಯಾವುದು ಇಲ್ಲ ನೀನು ನಿನ್ನ ಕೋಪ ಛಲ ದ್ವೇಷವನ್ನ ಬಿಟ್ಟು ನೀನೇ ರಾಜನಾಗು ನಾವೆಲ್ಲ ನಾವೈವರು ನಿನ್ನ ಸೇವಕರಾಗಿ ಕೆಲಸ ಮಾಡ್ತೇವೆ ಅಂತ ಧರ್ಮರಾಜ ಕೈ ಮುಗಿದು ಬೇಡಿಕೊಳ್ತಾನೆ ಅದಕ್ಕೆ ಆದ್ದರಿಂದ ಧರ್ಮರಾಜ ಧರ್ಮಕ್ಕೆ ಪ್ರಸಿದ್ಧಿಯಾಗಿ ಧರ್ಮಕ್ಕೆ ಒಂದು ಸಂಕೇತವಾಗಿ ನಿಂತಿದ್ದಾನೆ ಅನ್ನೋ ಮಾತನ್ನ ನಾವಿಲ್ಲಿ ಗಮನಿಸಬೇಕು ಎಂಬ ತೀರ್ಥಯಾತ್ರ ತಡೆದ ಬಲದೇವಂ ದುರ್ಯೋಧನಂಗೆ ಆಯು ಬರ್ಪಂತೆ ಪೆಗಲೊಳ್ ಹಲಾಯುದಕ್ಕೊಂಡು ಜಂಗಮ ಪರ್ವತಮೇ ಬರ್ಪಂತೆ ಬಂದು ತನಗೆ ಪೊಡೆವಟ್ಟ ದುರ್ಯೋಧನನಂ ಪರಸಿ ಪಿರಿದುಂ ಅಳ್ಕರಿಂದ ಅಪ್ಪಿಕೊಂಡು ಆತಂಗೆ ಆದ ಅವಸ್ಥೆಯಂ ಕಂಡು ಮನ್ಯು ಗದ್ಗದ ಕಂಠನಾಗಿ ತನಗೆರಗಿದ ಮುರಾಂತ ಕನುಮಂ ಪಾಂಡವರುಮಂ ಪಾಂಡವರುಸಲೊಲ್ಲದೆ ಇದು ಏನಂ ಮಾಡಿದಿರಿ ಎಂದೊಡೆ ಮಧುಮತನೋ ಅಣ್ಣನ ಮುನಿದ ಮೊಗಮನ್ ಅರಿದು ಇಂತೆ ಈ ರೀತಿಯಾಗಿ ಧರ್ಮರಾಜ ದುರ್ಯೋಧನನ್ನ ಒಡಂಬಡಿಸ್ತಾ ಇರುವಾಗ ಅಂತ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಅಲ್ಲಿಗೆ ಬಲರಾಮ ಬರ್ತಾನೆ ತೀರ್ಥ ಯಾತ್ರೆಗೆ ಹೋಗಿದ್ದಾನೆ ನಿಮ್ಗೆಲ್ಲ ಅದರ ಕತೆ ಹಿನ್ನೆಲೆ ಗೊತ್ತಿದೆ ತೀರ್ಥ ಯಾತ್ರೆಗೆ ಹೋದಂತ ಬಲರಾಮ ಬರ್ತಾನೆ ಬಂದು ಏನ್ ಮಾಡ್ತಾನೆ ಅನ್ನೋದನ್ನ ಕವಿ ಹೇಳ್ತಾನೆ ಎಂಬ ತೀರ್ಥ ಯಾತ್ರೆಯೊಳ್ ತೊಡರ್ದು ತಡೆದ ಬಲದೇವಂ ದುರ್ಯೋಧನೆ ಆಯು ಬರ್ಪಂತೆ ಪಗಲೋಳ್ ಹೊಲಾಯುಧವ ನಿಕ್ಕಿಕೊಂಡು ಜಂಗಮ ಪರ್ವತಮೇ ಬರ್ಪಂತೆ ಬಂದು ಬಲರಾಮ ಹೇಗೆ ಬಂದ ಅನ್ನೋದಕ್ಕೆ ಎರಡು ಉಪಮೆಗಳನ್ನ ಇಲ್ಲಿ ಕವಿ ಕೊಡ್ತಾನೆ ಹೇಗ್ ಬರ್ತಾನೆ ಅಂತಂದ್ರೆ ದುರ್ಯೋಧನನ ಆಯುಷು ಮತ್ತೆ ಬಂತೇನೋ ಮುಗಿದೇ ಹೋದಂತ ಮತ್ತೆ ಮರಳಿ ಬಂತೇನೋ ಅನ್ನು ಹಾಗೆ ಬರ್ತಾನೆ ಅವನ ಆಯುಧವಾದಂತ ನೇಗಿಲನ್ನ ಹಲಾಯುಧವನ್ನ ಹೆಗಲ ಮೇಲಿಟ್ಟುಕೊಂಡು ಬರುವಂತ ಬಲರಾಮ ದೊಡ್ಡ ಪರ್ವತವೇ ನಡೆದುಕೊಂಡು ಬರ್ತಾ ಇದೆಯೇನೋ ಅನ್ನೋಂಗೆ ಅವನು ಕಂಗೊಳಿಸ್ತಾನೆ ಹಾಗೆ ಬರ್ತಾನೆ ಬಂದ ಮೇಲೆ ತನಗೆ ಪೊಡಮಟ್ಟ ದುರ್ಯೋಧನ ಪರಸಿ ಪೆರಿದು ಅಳ್ಕರಿಂದ ಅಪ್ಪಿಕೊಂಡು ಆತಂಗೆ ಆದ ಅವಸ್ಥೆಯ ಕಂಡು ಮನ್ಯೋದ್ಗತ ಕಂಟನಾಗಿ ಬಂದ ಮೇಲೆ ದುರ್ಯೋಧನ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿದಂತ ದುರ್ಯೋಧನನ್ನ ಎತ್ತಿ ಹರಿಸುತ್ತಾನೆ ಆಮೇಲೆ ಪ್ರೀತಿಯಿಂದ ಅಪ್ಕೋತಾನೆ ಅವನಿಗೆ ಆದ ಅವಸ್ಥೆ ದುರ್ವ್ಯವಸ್ಥೆಯನ್ನ ನೋಡ್ತಾನೆ ಹೆಂಗೆ ಪರಿಸ್ಥಿತಿ ಅವನ ದುರ್ವ್ಯವಸ್ಥೆಯನ್ನು ಅಥವಾ ಅವನ ಅವಸ್ಥೆಯನ್ನ ಕಂಡು ಮನ್ಯೋದ್ಗತ ಕಂಟನಾಗಿ ಗದ್ಗದಿತ ಕಂಟನಾಗ್ತನೆ ಬಲರಾಮಗೆ ದುಃಖ ಉಕ್ಕಿ ಬರ್ತದೆ ಅವನು ಮನ್ಯೋದ್ಗತ ಕಂಠನ ಹಾಕ್ತಾನೆ ಹಾಗೀ ತನಗೆರಗಿದ ಮರುಂತಕನು ಮಮ್ ಪಾಂಡವರು ತಮ್ಮ ಮೊರಾಂತಕ ಶ್ರೀಕೃಷ್ಣ ಇದ್ದ ಶ್ರೀಕೃಷ್ಣ ನಮಸ್ಕಾರ ಮಾಡೋದಕ್ಕೆ ಬಂದ ಪಾಂಡವರು ನಮಸ್ಕಾರ ಮಾಡಿದ್ರು ಆದರೆ ಅವರನ್ನು ಪರಸಲಲ್ಲದೆ ಅವ್ರಿಗೇನು ಆಶೀರ್ವಾದ ಮಾಡ್ಲಿಲ್ಲ ನೋವಾಗಿತ್ತು ಅವನಿಗೆ ಇವರಿಂದಲೇ ದುರ್ಯೋಧನ ಈ ಪರಿಸ್ಥಿತಿ ಬಂದಿದೀ ಅಂತ ಒಲ್ಲದೆ ಕೇಳ್ತಾನೆ ಅವನ್ನೆಲ್ಲರನ್ನ ಕೇಳ್ತಾನೆ ಇದೇ ಮಾಡಿದಿರಿ ಎಂದಡೆ ಬಾಳ ವಿಷಾದ ಕೇಳ್ತಾನೆ ಏನ್ ಮಾಡಿದ್ರಪ್ಪ ನೀವು ಧರ್ಮರಾಜನನ್ನ ಶ್ರೀಕೃಷ್ಣನನ್ನ ಕೇಳ್ತಾನೆ ಏನ್ ಮಾಡಿದಿರಿ ನೀವು ಎಂದೊಡೇ ಮಧುಮತನನ್ ಮಧುಸೂದನ ಅನ್ನಾದ ಕೃಷ್ಣ ಹೇಳ್ತಾನೆ ಮಧುಮಥನನ್ ಅಣ್ಣನ ಮುನಿದ ಮೊಗಮನ್ ಅರಿದು ಇಂತೆಂದ ಸಿಟ್ಟುಗೊಂಡಂತ ತನ್ನ ಸಹೋದರ ಬಲರಾಮನ ಮುಖವನ್ನು ನೋಡಿ ಕೃಷ್ಣ ಹೀಗೆ ಹೇಳ್ತಾನೆ ಅಣ್ಣೋಳ ಭೂತಳಮನ್ ತುಯದ ವೃತ್ತಿಯಳಿದಾಳಿಕೆಗೆ ಒಡಂಬಡಲ್ ಒಳ್ಳಿ ಸುವನ್ ಈಗ ಆತನಿ ಬೆಸಗೊ ಪುಸಿಯೋನ ಅಧನ ಪುಸಿಯ ನೀ ಆತನ ಬೆಸಗೊಳ್ ವೃತ್ತಿಯಂ ಸುಹೃದ್ಬಳಂದೊಳ್ಗೇ ಕಾದಿ ಭೂತಳಮಂ ಪಾಂಡುತನು ಪಾಂಡುತನುಜರಮುನ್ನಿನ ಮುಂದಿನ ಆಳ್ದ ಭೂತಳ ಕಾದಿ ಪುವಾಳ್ಕೆಗೆ ಅಣ್ಣಾ ಈಗ ಇನ್ನೂವಳಿ ಸುವ ಆತನೇ ನೀ ಬೆದಗುಳ್ ಸುಯೋದನ ಪುಸಿಯಂ ಸೊ ಏನ್ ನಡೀತು ಅನ್ನೋದನ್ನ ಕೃಷ್ಣ ಬಲರಾಮನಿಗೆ ತಿಳಿಸ್ಕೊಡ್ಬೇಕು ಸತ್ಯಾಸತ್ಯತೆಯನ್ನ ಆತನ ಗಮನಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ ಮುಳಿಬಡಮ್ ಎಳಿ ನೋಡೋಣ ನೀನು ಸಿಟ್ಟಾಗೋದಾದ್ರೆ ಮೊದಲು ಏನಾಯ್ತು ಅಂತ ಕೇಳಿ ಸಿಟ್ಟಾಗ ಸುಮ್ ಸುಮ್ಮನೆ ಪಾಂಡುತನುಜರ್ ಮುನ್ನ ಆಳದ ಭೂತಳವನು ಅದು ಎಂತುಮ್ ಈಯದೆ ನಿನ್ನ ಪ್ರೀತಿ ಪಾತ್ರ ದುರ್ಯೋಧನ ಪಾಂಡವರು ಮೊದಲು ಆಳಿದ ರಾಜ್ಯ ಇತ್ತಲ್ಲ ಅವರಿಗೆ ಬರಬೇಕಾದಂತ ಅಥವಾ ಅವರು ಮೊದಲು ಆಳ್ತಾ ಇದ್ದಂತ ಅರ್ಧ ರಾಜ್ಯವನ್ನ ಅದು ಎಂತುಮ್ಮಿಯದೆ ಏನ್ ಹೇಳಿದ್ರು ಆತ ಕೊಡಲಿಲ್ಲ ಕೊಡದೆ ಸುಯೋಧನನು ಉದ್ಧತ ವೃತ್ತಿಯಂ ಸುಹೃದ್ಬಳಂ ಅಳಿದು ಅಳ್ಳಗಿ ಕಾದಿ ನೋಡಿ ಉದ್ಧಟನ ಆದಂತ ಅವರ ಭಾಗವನ್ನು ಅವರಿಗೆ ಕೊಡದೆ ಅತ್ಯಂತ ಉದ್ದಟತನದಿಂದ ಯುದ್ಧವನ್ನ ಘೋಷಿಸಿ ಎಲ್ಲ ಬಲವನ್ನ ತನ್ನ ಸಹೋದರರನ್ನ ಬಂಧು ಮಿತ್ರರನ್ನ ಎಲ್ಲರನ್ನ ಕಳೆದುಕೊಂಡಿದ್ದಾನೆ ಎಲ್ಲರನ್ನ ಅಳಿದು ಹಾಕಿದ್ದಾನೆ ಪುದಾಳ್ಕೆಗೆ ಒಡಂಬಡಲಲ್ಲದೆ ಅಷ್ಟಾದ್ರೂ ಧರ್ಮರಾಜ ಹೇಳ್ದ ಇನ್ಮೇಲೆ ಹೊಂದಿ ಬದುಕೋಣ ಅಂತ ಅದಕ್ಕೂ ಅವನು ಒಡಂಬಡಲಿಲ್ಲ ದುರ್ಯೋಧನ ಒಪ್ಪಿಕೊಳ್ತಾ ಇಲ್ಲ ಪುದುುವಾಳ್ಕೆಗೆ ಒಡಂಬಡಲೇ ಇನ್ನು ಅವ್ವಳಿಸುವಂ ಇನ್ನು ಅವ್ವಳಿಸುತ್ತಾನೆ ಅಂತಂದ್ರೆ ದ್ವೇಷವನ್ನೇ ಸಾಧಿಸ್ತಾ ಇದ್ದಾನೆ ಇಷ್ಟೆಲ್ಲ ಹಣ್ಣಾಗಿದ್ದಾನೆ ಎಲ್ಲರೂ ಕಳ್ಕೊಂಡಿದ್ದಾನೆ ಏಕಾಕಿ ಆಗಿದ್ದಾನೆ ನಾನ್ ಸಾಯ್ ಆತ ಸಾಯ್ತಾನ ಅಂತ ಅವನಿಗೆ ಗೊತ್ತಿದೆ ಅದೆಲ್ಲ ಗೊತ್ತಿದ್ದು ಇನ್ನು ಅವು ಅಳಿಸುವ ಇನ್ನು ತನ್ನ ಉದ್ಧಟತನದ ವರ್ತನೆಯನ್ನ ಆತ ತೋರಿಸ್ತಾ ಇದ್ದಾನೆ ಈಗಲೂ ಆತನನೆ ನೀ ಬೆಸಗೊಳ್ ನೀನೆ ಅವನನ್ನೇ ಕೇಳಪ್ಪ ನಂಬೈದೇನು ಕೇಳ್ತೀಯ ಅವನನ್ನೇ ಕೇಳು ಆತನೇ ನೀ ಬೆಸಗೊಳ್ ಪುಸಿಯಂ ದುರ್ಯೋಧನಂ ದುರ್ಯೋಧನ ಸುಳ್ಳಾಡೋದಿಲ್ಲ ನೋಡಿ ದುರ್ಯೋಧನನ್ ಮೇಲೆ ಕೃಷ್ಣನಿಗೆ ಕೋಪ ಇದೆಯೋ ಅನುಕಂಪ ಏನಿದ್ರು ಕೂಡ ದುರ್ಯೋಧನನ ಒಂದು ಗುಣದ ಬಗ್ಗೆ ಅವನಿಗೆ ಅಭಿಮಾನ ಇದೆ ಖುಷಿಯಂ ದುರ್ಯೋಧನಂ ದುರ್ಯೋಧನನು ಸುಳ್ಳು ಹೇಳೋದಿಲ್ಲ ನಾನು ಹೇಳಿದ ಮಾತನ್ನು ದುರ್ಯೋಧನ ಖಂಡಿತ ಒಪ್ತಾನೆ ತಾನು ಹಾಗೆ ಮಾಡಿದ್ದು ನಿಜ ಅಂತ ಒಪ್ಕೋತಾನೆ ಅಣ್ಣ ಮೊದಲು ಅದೆಲ್ಲವನ್ನ ಸತ್ಯವನ್ನು ತಿಳಿದುಕೊಂಡು ಆಮೇಲೆ ನಮ್ಮ ಮೇಲೆ ಸಿಟ್ ಮಾಡೋದಾದ್ರೆ ನೀ ಮಾಡು ಅನ್ನೋ ಮಾತನ್ನ ಶ್ರೀ ಬಲರಾಮನಿಗೆ ಹೇಳ್ತಾನೆ ಹಾಗೆ ಬಲರಾಮನನ್ನು ನೀನು ಅನಗತ್ಯ ಕೋಪ ಮಾಡಿಕೊಳ್ಳಬೇಡ ತಪ್ಪು ಪಾಂಡವರದಿಲ್ಲ ದುರ್ಯೋಧನನ ಉದ್ಧಟತನದಿಂದಲೇ ಇದೆಲ್ಲ ಆಗಿರುವಂಥದ್ದು ಅಂತ ಹೇಳಿದ ಮೇಲೆ ಕೊನೆಗೆ ಬಲರಾಮನ ನೇತೃತ್ವದಲ್ಲಿ ಭೀಮಾ ದುರ್ಯೋಧನರಿಬ್ಬರು ಗದಾಯುದ್ಧ ಮಾಡುವ ಸನ್ನಿವೇಶಕ್ಕೆ ಬರ್ತಾರೆ ಅತ್ಯಂತ ಭೀಕರವಾದಂತಹ ಗದಾಯುದ್ಧ ನಡೀತದೆ ಗದಾಯುದ್ಧವನ್ನ ಪಂಪಕವಿ ಗದಾಯುದ್ಧ ಮಹಾಭೈರವಂ ಅಂತ ವರ್ಣಿಸ್ತಾನೆ ಬೆಟ್ಟ ಗುಡ್ಡಗಳು ಅಲ್ಲಾಡಿದವು ಭೂಮಿ ನಡಗಿತು ಅನ್ನೋ ಹಾಗೆ ವರ್ಣನೆಯನ್ನು ಮಾಡ್ತಾನೆ ಹಾಗೆ ಇಬ್ಬರು ಹೋರಾಡ್ತಾ ಇರುವಾಗ ಏನಾಯಿತು ಅನ್ನೋದನ್ನು ಕವಿಯಲ್ಲಿ ಹೇಳ್ತಾನೆ ಅಂತೂ ಈರ್ವರುಂ ವರ್ವರ್ ವರ್ವರೊಳ್ ಬೀರಮಂ ಬಿಣಮಂ ಮೆರೆದು ಕಾದೆ ಹಾಗೆ ಇಬ್ಬರು ಘಟಾನುಘಟಿಗಳು ಸಮಸ್ಪರ್ಧಿಗಳು ಸಮಸಮರ್ಥರು ಅವರು ವರ್ವರ್ವರ್ವರೊಳ್ ಬೀರಮಂ ಭಿನ್ನಣಮಂ ತಮ್ಮ ಪರಾಕ್ರಮವನ್ನ ತಮ್ಮ ಯುದ್ಧ ಕುಶಲತೆಯನ್ನ ಮೆರೆದು ಕಾದಾಡ್ತಾ ಇರುವಾಗ ದುರ್ಯೋಧನಂ ವಿದ್ಯಾಧರ ರಣದೊಳ್ ಅತಿ ಪರಿಚಿತ ನಪ್ಪುದರಿಂದ ವಿದ್ಯಾಧರ ರಣದಲ್ಲಿ ಆಕಾಶ ಮಾರ್ಗದಲ್ಲಿ ಇದ್ದುಕೊಂಡು ಯುದ್ಧ ಮಾಡುವಂಥದ್ದು ವಿದ್ಯಾಧರ ರಣದೊಳ್ ಅತಿ ಪರಿಚಿತನಪ್ಪುದರಿಂದ ಅವನಿಗೆ ಅತ್ಯಂತ ಪರಿಚಯ ಇತ್ತು ವಿದ್ಯಾಧರ ರೀತಿ ಯುದ್ಧ ಮಾಡುವಂತ ಒಂದು ಕಲೆ ದುರ್ಯೋಧನನಿಗೆ ವಲಿದು ಬಂದಿದ್ದರಿಂದ ಆ ದುರ್ಯೋಧನ ಆಕಾಶಕ್ಕೆ ನೆಗೆದು ಆ ವೈಶಂಪಾಯನ ಸರೋವರ ತಡಿಯಲ್ಲಿ ಯುದ್ಧ ದುರ್ಯೋಧನ ತನ್ನ ವಿದ್ಯಾಧರ ರಣಕಲೆಯಿಂದ ಆಕಾಶಕ್ಕೆ ನೆಗೆದು ಭೀಮನ ಮೇಲೆ ಅಪ್ಪಳಿಸ್ತಾನೆ ಅಂತು ಅಂತೂ ಇರುವರುಳ್ ವೀರಮ್ ಬಿಮಂ ಮೆರೆದು ಕಾದೆ ದುರ್ಯೋಧನ ವಿದ್ಯಾಧರ ರಣದುಳ್ ಅತಿ ಪರಿಚಿತನಪ್ಪುದರಿಂದ ಆಕಾಶಕ್ಕೆ ನೆಗೆದು ಸಿಡಿ ರಘುವಂತೆ ಭೋ ಬೋರೆಂದು ಸಿಡಿಲರಗುವಂತೆ ಎರಗೀ ಮವೋ ಧರೆ ನಡುಗೆ ನೀ ಭೀಮ ಹಾಗೆ ತನ್ನ ಗದೆಯೊಡನೆ ಆಕಾಶಕ್ಕೆ ನೆಗೆದಂಥ ದುರ್ಯೋಧನ ಹೇಗೆ ಎರಗಿದ ಭೀಮಿನ ಮೇಲೆ ಅಂತ ಸಿಡಿಲೆರಗುವಂತೆ ಭೋರೆಂದು ವಡನೆ ಎರಗಿ ಮಹಾ ಉಗ್ರ ಘನ ಗದಾಪರಿಗದಿನ್ ಆರ್ದು ಎಡಗಿಡೆ ಪೈದೊಡೆ ಹಾಗೆ ಮೇಲೆ ಆಕಾಶದ ಮಾರ್ಗದಿಂದ ಕೆಳಗೆ ಎರಗಿದಂಥ ದುರ್ಯೋಧನ ಸಿಡಿಲು ಎರಗುವ ಹಾಗೆ ಭೀಮಿನ ಮೇಲೆ ಎರಗುತ್ತಾನೆ ಎರಗಿ ತನ್ನ ಮಹಾ ಉಗ್ರ ಘನ ಗದಾ ಪರಿಗದಿನ್ ಪರಿಗದ ರೂಪ ಅಂದ್ರೆ ಒಂದು ಭಯಂಕರವಾದ ಗದೆ ಆತನ ಭಯಂಕರವಾದ ಗದೆಯಿಂದ ಆರ್ದು ಎಡಗಿಡೆ ಪೊಯ್ದೊಡೆ ಆರ್ಭಡಿಸಿ ಭೀಮನ ಸ್ಥಳ ಬದಲಾಗುವ ಹಾಗೆ ಹೊಡೆದ ಹಾಗೆ ಹೊಡೆದೊಡೆ ಭೀಮಂ ಕೆಡದಂ ಧರೆ ನಡುಗೆ ನೀಳ ಕುತ್ಕೀಳಂಬೋಲ್ ಭೀಮ ಭೂಮಿಗೆ ಬಿದ್ದ ಹೇಗೆ ಬಿದ್ದ ಅಂತಂತಂದರೆ ಆ ನೀಳ ಪರ್ವತ ನೀಲಪರ್ವತ ನೀಲ ಪರ್ವತವೇ ಗಡಗಡಗಡಗಡ ನಡುಗಿ ಭೂಮಿಗೆ ಬಿತ್ತೋ ಎನ್ನುವ ಹಾಗೆ ಭೀಮ ದರೆಗೆ ಉರುಳಿದ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ ಹಾಗೆ ಕಾವ್ಯ ಮುಂದುವರೆದ ಹಾಗೆ ಹಾಗೆ ಬಿದ್ದಂಥ ಭೀಮನನ್ನು ದುರ್ಯೋಧನ ಪನ್ನೀ ಎರಚಿ ಅವನಿಗೆ ಗಾಳಿಯನ್ನು ಬೀಸಿ ಉಸಿರು ಬಂದ ಮೇಲೆ ಮತ್ತೆ ಯುದ್ಧವನ್ನ ಆರಂಭ ಮಾಡ್ತಾರೆ ಎಷ್ಟು ಹೋರಾಡಿದರೂ ಭೀಮನಿಗೆ ದುರ್ಯೋಧನನನ್ನು ಮಣಿಸುವುದು ಸಾಧ್ಯ ಆಗ್ತಾ ಇಲ್ಲ ಆವಾಗ ಕೃಷ್ಣ ತ ಆತನ ಪ್ರತಿಜ್ಞೆಯನ್ನು ಮತ್ತು ಮತ್ತು ದುರ್ಯೋಧನನ ಸಾವಿರುವ ತೊಡೆಯನ್ನ ಸಂಕೇತದಿಂದ ಸೂಚಿಸಿದಾಗ ಭೀಮ ತೊಡೆಗೆ ಹೊಡಿತಾನೆ ತೊಡೆಗೆ ಏಟು ಬಿದ್ದಾಗ ದುರ್ಯೋಧನ ತೊಡೆ ಮುರಿದು ಅಸಹಾಯಕನಾಗಿ ನೆಲಕ್ಕೆ ಬೀಳ್ತಾನೆ ಅಲ್ಲಿಗೆ ಆ ಯುದ್ಧ ಮುಗೀತದೆ ತುತ್ತ ತುದಿ ವಿನಂ ನುಡಿದಂ ವಲಂ ಚಲಂ ಮುಂ ಪಿಡಿದುದಂ ಪಿಡಿದಂ ಸಲೆ ಪೂಂದ ಪೂಂಕೆ ನೇರ್ಪಡೆ ನಡೆವಂದೆಗಂ ನಡೆದ ಅಳ್ ಕದೆ ಬಳಕೆ ತನ್ನೊಡಲ್ ಪಡಲ್ ವಡುವಿ ಅಣ್ಮು ಕುಂದನೇ ದಲ್ ಏ ಹಾಗೆ ಅಸಹಾಯಕನಾಗಿ ಬಿದ್ದಂಥ ದುರ್ಯೋಧನನ ಬಗ್ಗೆ ಈಗ ಕವಿಗೆ ಅನುಕಂಪ ಹುಟ್ಟುತ್ತದೆ ಮೆಚ್ಚುಗೆಯೂ ಕೂಡ ಆಗ್ತದೆ ಹೀಗಾಗಿ ಕವಿ ಆ ದುರ್ಯೋಧನನ ಕುರಿತು ತನ್ನ ಸಹಾನುಭೂತಿಯ ಮಾತುಗಳನ್ನು ಈ ಪದ್ಯದಲ್ಲಿ ಹೇಳ್ತಾನೆ ನುಡಿದುದನ್ ಐದೆ ತುತ್ತ ತುದಿ ಐದು ವಿನಂ ನುಡಿದಂ ಹೇಳಿದ ಮಾತನ್ನು ಕೊನೆಯವರೆಗೂ ಹೇಳಿದ ಹೇಳ್ತಾನೆ ಪಾಂಡವರು ಏನು ಮಾಡಿದರೂ ಸೂಜಿಯ ಮನೆಗೆ ಹತ್ತುವಷ್ಟು ಮಣ್ಣನ್ನು ನಾನು ಕೊಡುವುದಿಲ್ಲ ಅಂತ ದುರ್ಯೋಧನ ನೋಡಿದ ನುಡಿದಿದ್ದ ಹಾಗೇ ನಡೆದ ಒಲಂ ಛಲಂ ಬಿಡಿದುದ ನೆಯ್ದೆ ಪಿಡಿದುದಂ ಪಿಡಿದಂ ನೋಡಿ ಛಲ ಅವನ ಛಲ ಛಲದೋಳು ದುರ್ಯೋಧನಂ ಅಂತ ಪಂಪ ಮೌಲ್ಯೀಕರಣ ಮಾಡುವಾಗ ಒಂದೊಂದು ಮೌಲ್ಯಕ್ಕೆ ಮಹಾಭಾರತದ ಒಂದೊಂದು ಪಾತ್ರವನ್ನು ಸೂಚಿಸ್ತಾನೆ ಅದರಲ್ಲಿ ಹೇಳ್ತಾನೆ ಛಲದೋಳು ದುರ್ಯೋಧನಂ ಅಂತ ಹಾಗಾದ್ರೆ ಎಂತ ತನ್ನ ಕಷ್ಟ ಬಂದರೂ ತಾನು ಹಿಡಿದ ಛಲವನ್ನ ದುರ್ಯೋಧನ ಬಿಡದೆ ನಡೆದುಕೊಂಡು ಬಂದ ಸಲೆಪೂಣದ ಪೂಮ್ಕೆ ನೇರ್ಪಡೆ ನಡೆವ ಅನ್ಯಗಂ ನಡೆದನ್ ನೋಡಿ ತಾನು ಆಡಿದ ಪ್ರತಿಜ್ಞೆ ಏನ್ ಮಾಡಿದ್ದ ಏನೇ ಆದ್ರೂ ಪಾಂಡವರಿಗೆ ರಾಜ್ಯವನ್ನ ಕೊಡುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನ ಮಾಡಿದ ಆ ಪ್ರತಿಜ್ಞೆಯನ್ನ ಈಡೇರಿಸಿಕೊಳ್ಳುವ ದಾರಿಯಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ ದುರ್ಯೋಧನ ತನ್ನ ಮುತ್ತಜ್ಜ ಭೀಷ್ಮಾಚಾರ್ಯನ ಕಳೆದುಕೊಂಡ ಬಿಲ್ಲ ಆಚಾರ್ಯ ದ್ರೋಣರನ್ನ ಕಳೆದುಕೊಂಡ ತನ್ನ ಪ್ರೀತಿಯ ತಮ್ಮಂದಿರನ್ನ ಕಳೆದುಕೊಂಡ ತನ್ನ ಪ್ರೀತಿಯ ಸ್ನೇಹಿತ ಕರ್ಣನ ಕಳೆದುಕೊಂಡ ತನ್ನ ಅಕ್ಷೋಹಿಣಿ ಅಕ್ಷೋಹಿಣಿ ಸೈನ್ಯವನ್ನ ಆತ ಕಳೆದು ಕಳೆದುಕೊಂಡ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇತ್ತು ದುರ್ಯೋದನ್ನ ಅದೆಲ್ಲವನ್ನೂ ಕಳೆದುಕೊಂಡರು ತಾನು ಮಾಡಿದ ಪ್ರತಿಜ್ಞೆಯನ್ನ ಈಡೇರಿಸಿಯೇ ತೀರುತ್ತೇನೆ ಅಂತ ನಡೆದುಕೊಂಡು ಬಂದ ಅಳ್ಕದೆ ಬಳ್ಕದೆ ತನ್ ಒಡಲ್ ಪಡಲ್ ಒಡುವಿನಂ ನೋಡಿ ಅಳಕಲಿಲ್ಲ ಬಗ್ಲಿಲ್ಲ ಹೆದರ್ಲಿಲ್ಲ ತನ್ನ ಒಡಲು ಪುಡಿಪುಡಿ ಪುಡಿ ಆಗುವವರೆಗೂ ಅಣ್ಣು ಬುಂದದೆ ಹೆದರ್ಲಿಲ್ಲ ತನ್ನ ಸಂಬಂಧಿಕರು ಸಾವಾದರೂ ಹೆದರ್ಲಿಲ್ಲ ತನಗೆ ನೋವಾದ್ರೂ ಆತ ಹೆದರಲಿಲ್ಲ ದಲ್ ಏನ್ ಅಭಿಮಾನ ಧನಂ ಸುಯೋಧನಂ ನಿಶ್ಚಯವಾಗಿಯೂ ಅಂತ ಹೇಳ್ತಾನೆ ನಿಶ್ಚಯವಾಗಿಯೂ ದುರ್ಯೋಧನ ಅಭಿಮಾನ ಧನಂ ಆದರೆ ಅವನ ಅವನಿಗೆ ಧನ ಯಾವುದು ಅವನಿಗೆ ಸಂಪತ್ತು ಯಾವುದು ಅಂತಂದರೆ ಸಾಮ್ರಾಜ್ಯ ಅಲ್ಲ ಅಭಿಮಾನವೇ ಅವನಿಗೆ ಸಂಪತ್ತು ಅದಕ್ಕೆ ಪಂಪ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಹೇಳ್ತಾನೆ ಏನ್ ಅಭಿಮಾನ ಧನಂ ಸುಯೋಧನಂ ಅಂತ ನೋಡಿ ಸುಯೋಧನ ದುರ್ಯೋಧನ ಅನ್ನುವಂಥ ಪದವನ್ನು ಬಳಸೋದಿಲ್ಲ ಪಂಪ ಈ ಸಂದರ್ಭದಲ್ಲಿ ಸುಯೋಧನ ಅಂತ ಬಳಸ್ತಾನೆ ಹೀಗೆ ದುರ್ಯೋಧನ ತನ್ನ ಛಲವನ್ನು ಬಿಡದೆ ತನ್ನನ್ನು ತಾನು ಕಳೆದುಕೊಂಡು ಓದುಗರ ಸಹಾನುಭೂತಿಯನ್ನು ಗಳಿಸ್ತಾನೆ ಕವಿಯ ಸಹಾನುಭೂತಿಯನ್ನು ಕೂಡ ಗಳಿಸ್ತಾನೆ ಎಂಬುದು ಅಶ್ವತ್ಥಾಮ ನಿಂತೆ ಅಲರ್ಧ ಅಂಬು ಜಗಳ ಎಸಳು ಪಯೋದಿಯಂ ಪೂಸೆದೋಡೆಟ್ಟಿದೈ ಮುರವಿರೋ ಈ ನಿನಗೆ ಈ ನಿನಗೆ ವಕ್ರಿಸಲ್ ಎನ್ನ ಅದೆಂತೂ ತೀರ್ಗುಮ ಹೀಗೆ ಯುದ್ಧ ಕೊನೆಗೊಡ್ತದೆ ವೈಶಂಪಾಯನ ಸರೋವರದ ದಡದಲ್ಲಿ ದುರ್ಯೋಧನ ತೊಡೆಯ ಮುರಿದುಕೊಂಡು ಬೀಳ್ತಾನೆ ಆ ದುರ್ಯೋಧನನನ್ನು ನೋಡೋದಕ್ಕೆ ಕಾಣೋದಕ್ಕೆ ಅಂತ ಅಶ್ವತ್ಥಾಮ ಹೋಗ್ತಾ ಇರುವಾಗ ಅಲ್ಲಿ ರಾಜ್ಯಲಕ್ಷ್ಮಿಯ ಭೇಟಿ ಅವನಿಗೆ ಆಗ್ತದೆ ಇದು ಒಂದು ಸುಂದರವಾದಂಥ ಕಲ್ಪನೆಯನ್ನು ಕವಿ ಇಲ್ಲಿ ಮಾಡಿದ್ದಾನೆ ಆ ಆ ಕಡೆ ಹೊರಟಂತ ರಾಜ್ಯಲಕ್ಷ್ಮಿಯನ್ನ ತಡೆದು ಅಶ್ವತ್ಥಾಮ ಕೇಳ್ತಾನೆ ನೀನು ಯಾರು ಯಾವ ಹೊರಟೆ ಅಂತ ಕೇಳಿದಾಗ ನಾನು ಹಸ್ತಿನಾಪುರ ರಾಜ್ಯ ಲಕ್ಷ್ಮೀ ನಾನು ಈಗ ಧರ್ಮರಾಯನ ಕಡೆ ಹೊರಟಿದ್ದೇನೆ ಅಂತ ಹೇಳ್ತಾಳೆ ಹೇಳಿದ ಯಾಕೆ ಅಂತ ಕೇಳಿದಾಗ ಹೇಳ್ತಾನೆ ಈವರೆಗೂ ದುರ್ಯೋಧನ ಹಸ್ತಿನಾಪುರದ ರಾಜನಾಗಿದ್ದ ಈಗ ದುರ್ಯೋಧನ ಹಸುನೀಗೋ ಸ್ಥಿತಿಯಲ್ಲಿದ್ದಾನೆ ಇನ್ನು ಮೇಲೆ ಅಧಿಕಾರ ಧರ್ಮರಾಯನಿಗೆ ಬರುತ್ತದೆ ಆದ್ದರಿಂದ ನಾನು ಧರ್ಮರಾಯನಡೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದಂಥ ಲಕ್ಷ್ಮಿಯನ್ನ ಕುರಿತು ಅಶ್ವತ್ಥಾಮ ಕೆಲವು ಮಾತುಗಳನ್ನು ಹೇಳ್ತಾನೆ ಏನ್ ಹೇಳ್ತಾನೆ ಪಸತು ಅಲರ್ದ ಅಂಬುಜಗಳ ಹೆಸಳೊಳ್ ನಡೆಪಾಡುವವಳೆ ನಿನ್ಗೆಲ್ಲರೂ ಈ ಸರೋವರದಲ್ಲಿ ಕಮಲಗಳು ಕಮಲದ ಯಸಳಗಳ ಮೇಲೆ ನಡೆದಾಡುವಳು ಲಕ್ಷ್ಮಿ ಅಂತ ಹೇಳ್ತಾರೆ ಅದು ಸುಳ್ಳು ಪಯೋಧಿಯ ಪೊಸದೊಡೆ ಪುಟ್ಟಿದೈ ಇನ್ನೊಂದು ಮಾತು ಹೇಳ್ತಾರೆ ಸುರಾಸುರರು ಸಮುದ್ರ ಮತನ ಮಾಡಿದಾಗ ಅನೇಕ ವಸ್ತುಗಳು ಹುಟ್ಟಿಬಂದು ಅದರಲ್ಲಿ ನೀನು ಹುಟ್ಟಿ ಬಂದೆ ಅಂತ ಹೇಳ್ತಾರೆ ಸಮುದ್ರ ಮತನದಲ್ಲಿ ಹುಟ್ಟಿದವಳು ನೀನು ಅನ್ನೋದು ಸುಳ್ಳು ಮುರವಿರೋಧಿಯ ಪತ್ನಿಯೇ ನೀನು ಮುರವಿರೋಧಿ ವಿಷ್ಣುವಿನ ಪತ್ನಿ ಅಂತಾರೆ ಪ್ರಾಯಶ ಅದು ಸುಳ್ಳು ಮಿಂಚು ತೀರ್ಪ ಕೂರಸಿಗಳ ಮೇಲೆ ಸಂಚರಿಪೇ ಹಾಗಾದರೆ ನೀನ್ ಹೇಗಿದೆಯಾ ಅನ್ನೋದನ್ನ ಅಶ್ವಥಾಮನ ಬಾಯಿಂದ ಪಂಪ ಹೇಳ್ತಾನೆ ಇದಕ್ಕಿಂತಲೂ ಸುಂದರವಾಗಿ ಪಂಪ ತನ್ನ ಆದಿಪುರಾಣದಲ್ಲಿ ಹೇಳಿದನೆ ಭರತ ಬಾಹುಬಲಿ ಇಬ್ಬರ ಯುದ್ಧದಲ್ಲಿ ಭರತ ಸೋತು ತಲೆ ಕೆಳಗ ತಲೆ ಕೆಳಗೆ ಮಾಡಿ ನಿಂತಾಗ ಈ ರಾಜ್ಯ ದಾಹಕ್ಕೆ ಬೇಸತ್ತ ಬಾಹುಬಲಿ ಈ ರಾಜ್ಯಲಕ್ಷ್ಮಿಯನ್ನ ವರ್ಣಿಸದನ್ನ ಪಂಪ ಹೇಳ್ತಾನೆ ಭಟ ಖಡ್ಗದಳ ಮಂಡಲೋತ್ಪಲ ವಿಭ್ರಮ ಭ್ರಮರಿ ಮನೋಹರಿ ರಾಜ್ಯಲಕ್ಷ್ಮಿ ಅವಲೇ ಪಂಪ ಆದಿ ಪುರಾಣದಲ್ಲಿ ಈ ರಾಜ್ಯಲಕ್ಷ್ಮಿ ಎಂತವ್ಳಪ್ಪ ಅಂತಂದ್ರೆ ಕಮಲ ದಳಗಳಲ್ಲಿ ಓಡಾಡೋಳಲ್ಲ ಇವಳು ಭಟಖಡ್ಗದಳ ಭಟ ಹೂವಿನ ತೋಟದಲ್ಲಿ ಖಡ್ಗಗಳ ಹೆಸಳನ ಮೇಲೆ ಓಡಾಡುವಂತ ಚಂಚಲ ಈ ರಾಜ್ಯಲಕ್ಷ್ಮಿ ಅನ್ನೋದನ್ನ ಆಧಿ ಪಂಪ ಹೇಳ್ತಾನೆ ಅದೇ ಭಾವನೆಯನ್ನು ಬಳಸಿಕೊಂಡು ಇಲ್ಲಿ ಅಶ್ವತ್ಥಾಮನ ಬಾಯಿಂದ ಹೇಳ್ತಾನೆ ಮಿಂಚುತಿರ್ಪ ಕೂರಸಿಗಳ ಮೇಲೆ ಸಂಚರಿಪೆ ವೈರಿನರೋಧಿಪ ಸೈನ್ಯ ವಾರ್ಧಿಯಂ ಪಶದೊಡೆ ನೀನು ಸುರಾಸುರರು ಸಮುದ್ರ ಮತನ ಮಾಡಿದಾಗ ಹುಟ್ಟಲಿಲ್ಲ ಏನೋ ವೈರಿ ರಾಜರು ಸೈನ್ಯವನ್ನ ಮಸೆದಾಗ ಸೈನ್ಯವನ್ನ ಹೊಸೆದಾಗ ಹುಟ್ಟಿ ಬಂದಂತವಳು ನೀನು ವಕ್ರಿಸಲೆ ಅದೆಂತು ತೀರ್ಗುಮೋ ನನ್ನ ದಾಟಿ ನೀನು ಹೇಗೆ ಹೋಗಕಾಗ್ತದೆ ನಿನ್ನನ್ನ ನಾನು ಹೇಗೆ ಬಿಡ್ಲಿ ನನ್ನ ದೊರೆ ದುರ್ಯೋಧನನನ್ನು ಬಿಟ್ಟು ನೀನು ಹಾಗೆ ಹೊರಟ್ರೆ ನಾನು ಸುಮ್ಮನೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆಯೇ ಆದ್ದರಿಂದ ಅದೆಂತೂ ತೀರ್ಗುಮೋ ಅನ್ನೋ ಮಾತನ್ನ ಹೇಳ್ತಾ ಅಶ್ವತ್ಥಾಮ ಈ ಹಸ್ತಿನಾಪುರ ರಾಜ್ಯ ಲಕ್ಷ್ಮಿಯನ್ನ ತಡೆದು ನಿಲ್ಲಿಸುವಂತ ಒಂದು ಭಾವನೆಯನ್ನ ಈ ಪದ್ಯದಲ್ಲಿ ಪಂಪ ವರ್ಣಿಸಿದ್ದಾನೆ ಆದೊಡ್ಯಂಚಿಸಿ ಎನ್ನಂ ದರ ನಿನಗೆ ಪಾಗೆ ಬರಿಂದ aaditya tejam besatu idirada pruthasutaram uliyal iyade kolvem aaditya te ವಂಚಿಸಿ ಪೋದುದರು ಇಳಿತು ಎಡರ್ ಆಯಿತು ಪೃಥಾಸುತರಂ ಇದಿರಾದ ಪೃಥುತರಂ ಕೊಲ್ವೆಂ ೂ ಆದಿತ್ಯ ಉಳಿಯಲ್ಲಿ ಹಾಗೆ ಲಕ್ಷ್ಮಿಯನ್ನು ತಡೆದು ನಿಲ್ಲಿಸಿದಂಥ ಅಶ್ವತ್ತಾಮ ಅವಳನ್ನ ಕರೆದುಕೊಂಡು ದುರ್ಯೋಧನನಿದ್ದಲ್ಲಿಗೆ ಹೋಗ್ತಾನೆ ವೈಶಂಪಾಯನ ಸರೋವರದ ದಡಕ್ಕೆ ಹೋಗ್ತಾನೆ ಅಲ್ಲಿ ದುರ್ಯೋಧನನ ಸ್ಥಿತಿಯನ್ನು ಕಂಡು ಮರೆಕ್ತಾನೆ ಮರಗೆ ಹೇಳ್ತಾನೆ ಆದುಡಂ ಎನ್ನಂ ಬಂಚಿಸಿ ಪೋದುದರೊಳ್ ನಿನಗೆ ಪಗೆವರಿಂದ ಇನ್ನಿತು ಎಡರಾಯಿತು ಅಶ್ವತ್ಥಾಮನ ಒಂದು ಕಲ್ಪನೆ ಏನಂತಂದರೆ ದುರ್ಯೋಧನ ಅವನನ್ನು ಅವಗಣನೆ ಮಾಡ್ತಾ ಬಂದ ಅನ್ನುವಂಥ ಮನಸ್ಸು ಇದ್ದೇ ಸಂದರ್ಭ ಬಂದಾಗೆಲ್ಲ ಕರ್ಣನ ವಿರುದ್ಧ ಹರಿಹಾಯ್ತಾ ಇದ್ದ ಅಶ್ವತ್ಥಾಮ ದುರ್ಯೋಧನ ಅಶ್ವತ್ಥಾಮ ಮತ್ತು ಕರ್ಣ ಇಬ್ಬರ ಆಯ್ಕೆಯ ಪ್ರಶ್ನೆ ಬಂದಾಗ ಪ್ರಥಮ ಪ್ರಾಶಸ್ತ್ಯವನ್ನು ಕರ್ಣನಿಗೆ ಕೊಡ್ತಾ ಇದ್ದ ಅದು ಆ ನೋವು ಅವನ ಮನಸ್ಸಿನಲ್ಲಿ ಇದ್ದರಿಂದ ಅಶ್ವತ್ಥಾಮ ಹೇಳ್ತಾನೆ ನನ್ನನ್ನು ವಂಚಿಸಿ ನನ್ನನ್ನು ಬಿಟ್ಟು ನೀನು ಬಂದದ್ರಿಂದ ಈ ಹಗೆಗಳಿಂದ ಅಥವಾ ನಿನ್ನ ವಿರೋಧಿಗಳಿಂದ ನಿನಗೆ ಈ ಸ್ಥಿತಿ ಆಗಿದೆ ಆದಿತ್ಯ ತೇಜ ನೋಡಿ ಸೂರ್ಯ ತೇಜ ಆದಿತ್ಯ ತೇಜ ಅಂತ ಒಂದು ಗೌರವ ಸಂಬೋಧನೆಯನ್ನು ಅಶ್ವತ್ಥಮ್ಮ ಮಾಡ್ತಾನೆ ಬೆಸಸು ಇದಿರಾದ ಪೃಥಾಸುತರನು ಉಳಿಯಲೀಯದೆ ಕೊಲ್ವೆಂ ಆಯಿತು ಆಗಿದ್ದಾಗ ಹೋಯ್ತು ಈಗಾದರೂ ನನಗೆ ಆಜ್ಞೆ ಮಾಡು ನನಗೆ ಅನುಮತಿ ಕೊಡು ನಾನು ನಿನಗೆ ಎದುರಾದಂಥ ನಿನ್ನ ವೈರಿಗಳಾದಂಥ ನಿನ್ನ ಪ್ರತಿಸ್ಪರ್ಧಿಗಳಾದಂಥ ಪೃಥಾಸುತರನು ಪೃಥೆ ಅಂತಂದರೆ ಕುಂತಿ ಅವಳ ಮೂಲ ಹೆಸರು ಪೃಥೆ ಅಂತಲೇ ಕುಂತಿ ಭೋಜ ಅವಳನ್ನು ದತ್ತು ಪಡೆದು ಜೋಪಾನ ಮಾಡಿದರಿಂದ ಅವಳಿಗೆ ಕುಂತಿ ಅನ್ನುವಂಥ ಹೆಸರು ಬಂತು ಆದ್ದರಿಂದ ಪೃಥಾಸುತರನ್ನು ಅಂತಂದರೆ ಪಾಂಡು ಸುತರನ್ನು ಉಳಿಯಲಿಯದೆ ಕೊಲ್ವೆಂ ಯಾರೊಬ್ಬರು ಉಳಿಯದ ಹಾಗೆ ಪಾಂಡವರೆಲ್ಲರನ್ನು ನಾನು ಕೊಲ್ತೇನೆ ನೀನು ಅನುಮತಿಯನ್ನು ಕೊಡು ಸುಯೋಧನ ಅಂತ ಅಶ್ವತ್ಥಾಮ ಯುದ್ಧದ ಅಂತ್ಯದಲ್ಲಿ ದುರ್ಯೋಧನನ ಅನುಮತಿಯನ್ನು ಇಲ್ಲಿ ಬೇಡೋದನ್ನು ನಾವು ನೋಡ್ತೇವೆ ಪಾಂಡವರ ನಿಕ್ಕಿದೊಸಗೆ ವಾತನ್ ಈಗಳೇ ಕೇಳಿಸುವನ್ ಎಂದು ಸರೋಜ ನಿಲಯನ್ ಎನ್ನ ಬರ್ಪನ್ನಂ ಅರಸನನ್ ಅಗಲದೆ ವಿಕಸಿತ ಶತಪತ್ರಾತ ಪತ್ರದ ತಣ್ಣೆಳಲುಮಂ ಕುಂದಲಿಯದಿರು ಎಂದು ನಿಯಮಿಸಿ ರುದ್ರಾವತಾರಂ ಕೃಪ ಕೃತವರ್ಮ ಸಮೇತನ್ ಅರಸನಂ ಬೀಳ್ಕೊಂಡು ಹಾಗೆ ಅಶ್ವತ್ಥಾಮ ಪಾಂಡವರನ್ನ ಕೊಲ್ಲೋದಕ್ಕೆ ನನಗೆ ಅನುಮತಿಯನ್ನು ನೀಡು ಎಂದಾಗ ದುರ್ಯೋಧನ ಅಶ್ವತ್ಥಾಮನಿಗೆ ಹೇಳ್ತಾನೆ ಹಾಗಾದರೆ ನೀನು ಹೋರಾಡುವುದಾದರೆ ಪಾಂಡವರ ತಲೆಗಳನ್ನು ತಂದು ನನಗೆ ತೋರಿಸು ಅನ್ನೋ ಮಾತನ್ನು ಹೇಳಿದಾಗ ಅವನು ಹೇಳ್ತಾನೆ ಎಂಬುದು ಪಾಂಡವರನಿಕ್ಕಿದ ವಸಗೆ ವಾತನ್ ಈಗಳೇ ಕೇಳಿಸುವೆನ್ ನೋಡಿ ಅಷ್ಟು ಹೇಳಿದ ತಕ್ಷಣ ಹೇಳ್ತಾನೆ ಅಶ್ವತ್ತಾಮ ಆಗಲಿ ಪಾಂಡವರನ್ನು ಇಕ್ಕಿದ ಹೊಸಗೆ ವಾತನ್ ಪಾಂಡವರನ್ನು ಕೊಂದಂಥ ಒಳ್ಳೆಯ ಸುದ್ದಿಯನ್ನು ಈಗಳೇ ಕೇಳಿಸುವೆನ್ ಈಗ ಈಗ ಸ್ವಲ್ಪ ಹೊತ್ತಲ್ಲಿ ನಿನಗೆ ಅವರು ಅಸನಿಗಿದ ಸುದ್ದಿಯನ್ನು ನಾನು ಸರೋಜ ನಿಳೆಯನನ್ ಎನ್ನ ಬರ್ಪನಂ ಅರಸನನ್ ಅಗಲದೆ ನೋಡಿ ಯಾರು ಹೇಳ್ತಾರೆ ಅಂತಂದರೆ ಸರೋಜನಿಳೆಯೇ ಅಂದರೆ ಆ ಲಕ್ಷ್ಮಿ ಇದಳಲ್ಲ ಅವಳು ಬ ಪದ್ಮ ಪತ್ರದಲ್ಲಿ ಇರುವಂಥವಳು ಅವಳು ಹೇಳ್ತಾನೆ ಎಲೆ ಲಕ್ಷ್ಮಿಯೇ ಎನ್ನ ಬರ್ಪನ್ ನಾನು ಬರುವವರೆಗೆ ಅರಸನನ್ನ ಅಗಲದೆ ನೀನು ದುರ್ಯೋಧನ ಬಿಟ್ಟು ಎಲ್ಲಿ ಹೋಗಿ ಅವನು ಕಾಯಬೇಕು ಹೇಗೆ ಕಾಯಬೇಕು ವಿಕಸಿತ ಶತಪತ್ರ ಆವತಪತ್ರದ ತಣ್ ತಣ್ಣೆಲುವಿನ ಎಲುವಿನಮ್ಮ ಆ ದುರ್ಯೋಧನನ್ನು ಅಗಲದೆ ಈ ಪದ್ಮ ದೊಡ್ಡದಾದ ಪದ್ಮಪತ್ರದ ಕೊಡೆಯನ್ನ ಹಿಡಿದು ಅಲ್ಲಿ ತಣ್ಣನೆಯ ನೆರಳನ್ನು ನೀಡಿ ನೀನು ಕಾಯ್ತಾ ಇರಬೇಕು ಅಂತ ಹೇಳ್ತಾನೆ ಎಂದು ನಿಯಮಿಸಿ ರುದ್ರಾವತಾರಂ ಕೃಪಾ ಕೃತವರ್ಮ ಸಮೇತನ್ ಆ ರುದ್ರಾವತಾರರಾದಂಥ ಅಶ್ವತ್ಥಾಮ ಕೃಪಾ ಮತ್ತು ಕೃತವರ್ಮರೊಂದಿಗೆ ಅರಸನ ಬೀಳ್ಕೊಂಡು ಪೋದನಾಗಳ್ ಪಾಂಡವರ ಸತ್ತ ಸುದ್ದಿಯನ್ನು ತರ್ತೀನಿ ಪಾಂಡವರನ್ನು ಕೊಂದು ಬರ್ತೀನಿ ಅಂತ ಹೇಳಿ ಅಶ್ವತ್ಥಾಮ ಕೃಪಾ ಮತ್ತು ಕೃತವರ್ಮರನ್ನು ಕರೆದುಕೊಂಡು ದುರ್ಯೋಧರಿಂದ ಬಿಳ್ಕೊಂಡು ಪಾಂಡವರ ಬೀಳಿನೆಡೆಗೆ ಹೊರಡುತ್ತಾನೆ ಮಗನ ಆಳಲೊಳ್ಕರ ಎನ್ನ ತನುಜಂ ಆಳ್ವ ಸಾಮಿಗಂ ಅಳಿವೆ ಶೋಕರಸಂ ಇಂ ಅಳಿಸಿತ್ತು ಇಲ್ಲಿಗೆ ಪದನ್ ಎಂದು ನಿಶ್ಚಯಿಸಿ ವಾರಿ ಅನಾಥನಾಗಿ ತೊಟ್ಟಿಗೆ ಮುಳು ಪಂತೆ ಓಲ್ ಮುಳುಗೇರ ಕಡುಗೈರೋ ಆಪರೋ ಜಲ ಅಪರ ಬೋರ ಜೂರು ಗೀತನು ಮಗನ ಅಳಲು ಮರುಣಂ ಮರುಡಿಯ ವ ಹಾಗೆ ಅಶ್ವತ್ಥಮ ಪಾಂಡವರನ್ನು ಕೊಲ್ಲೋದಕ್ಕಿಂತ ಆಚೆ ಹೋದ ನಂತರ ಹೊತ್ತು ಮುಳುಗ್ತದೆ ಸೂರ್ಯೋದಯ ಸೂರ್ಯಾಸ್ತ ವರ್ಣನೆ ಸಮುದ್ರ ವರ್ಣನೆ ಅರಮನೆ ವರ್ಣನೆ ನಗರದ ವರ್ಣನೆ ಇವೆಲ್ಲ ಅಷ್ಟಾದಶ ವರ್ಣನೆಗಳು ಅಂತ ಹೇಳ್ತಾರೆ ಕವಿಗಳಲ್ಲಿ ಸೂರ್ಯೋದಯ ಸೂರ್ಯಾಸ್ತದ ಅನೇಕ ರೀತಿಯ ವರ್ಣನೆಗಳನ್ನು ನಾವು ಕಾಣ್ತೇವೆ ಇಲ್ಲಿ ಸೂರ್ಯಾಸ್ತವಾಯಿತು ಸೂರ್ಯ ಮುಳುಗಿದ ಅನ್ನೋದನ್ನು ಪಂಪ ಭಾಳ ವಿಶಿಷ್ಟ ರೀತಿಯಲ್ಲಿ ಹೇಳಿದ್ದಾನೆ ಮಗನ ಅಳಲೋಳ್ ಕರಂ ಮರುಗು ತೀರ್ಪಿನಂ ನನ್ನ ಮಗನ ಅಳಿವಾಗಿದೆ ನನ್ನ ಮಗ ಸತ್ತು ಹೋಗಿದ್ದಾನೆ ಯಾರು ಸೂರ್ಯನ ಮಗ ಕರ್ಣ ಸತ್ತು ಹೋಗಿದ್ದಾನೆ ಆದ್ದರಿಂದ ಸೂರ್ಯನ್ ಅಂದ್ಕೋತಾನೆ ಮಗನ ಅಳಲೊಳ್ ಕರಂ ಮರುಗು ತೀರ್ಪಿನಂ ನನ್ನ ಮಗನ ದುಃಖದಲ್ಲಿಯೇ ನಾನು ಮರುಗ್ತಾಯಿರೋಂಥ ಸಂದರ್ಭದಲ್ಲಿ ಎನ್ನ ತನೂಜನು ಆಳ್ವ ಸ್ವಾಮಿಗಂ ಅಳಿವಾಗೆ ಅಷ್ಟರಲ್ಲಿ ನನ್ನ ಮಗನ ಸ್ವಾಮಿ ನನ್ನ ಮಗನ ಒಡೆಯನಿಗೂ ಕೂಡ ಅಳಿವಾಗ್ಬಿಡ್ತಲ್ಲಪ್ಪಾ ಶೋಕರಸಂ ಇರ್ಮಡಸಿತ್ತು ನನಗೆ ಎರಡು ರೀತಿಯ ದುಃಖ ಆಗ್ತಾಯಿದೆ ನನ್ನ ಮಗಾ ತೀರಿ ಹೋದ ದುಃಖ ನನ್ನ ಮಗನ ಸ್ವಾಮಿಯಾದಂಥ ದುರ್ಯೋಧನನು ಈಗ ತೀರಿ ಹೋಗುತ್ತಿರುವ ದುರ್ ದುಃಖ ಜಲಪ್ರವೇಶ್ ಇಲ್ಲಿಗೆ ಪದನೆಂದು ನಿಶ್ಚಯಿಸಿ ಇನ್ನು ನಾನಿರಬಾರ್ದು ಆಕಾಶದಲ್ಲಿ ಜಲಪ್ರವೇಶ ಮಾಡೋದೇ ನನಗೆ ದುಃಖವನ್ನು ಸಹಿಸಿಕೊಳ್ಳುವಂಥ ಒಂದು ದಾರಿ ಅಂದುಕೊಂಡು ವಾರಿಜನಾಥನು ಸೂರ್ಯ ಕಮಲ ಸಖನಾದಂಥ ಅನಾಥನಾಗಿ ನೋಡಿ ಅನಾಥನಾಗಿ ಅವನಿಗೆ ಮಗನಿಲ್ಲ ಇಲ್ಲ ಮಗನ ಸ್ವಾಮಿಯೇ ಇಲ್ಲ ಹೀಗಾಗಿ ಸೂರ್ಯನಲ್ಲಿ ಅವನ ಅನಾಥ ಭಾವ ಕಾಡ್ತಾಯಿದೆ ಅನಾಥನಾಗಿ ತೊಟ್ಟಗೆ ಮುಳಿಪಂತೆ ಒಲ್ ಮುಳುಗಿದಂ ಅನ್ನೋ ಒಬ್ಬ ಏಕಾಂಗಿಯಾಗಿ ಅನಾಥನಾಗಿ ಮರೆಯಾಗುವ ಹಾಗೆ ಸೂರ್ಯನು ಮುಳುಗಿದಂ ಕಡುಕೆ ಅಪರಾಂಬು ರಾಶಿಯೊಳ್ ಅಲ್ಲಿ ಅಪರಾಂಬು ರಾಶಿ ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಅನಾತನಾಗಿ ಮುಳುಗಿ ಹೋದ ಅನ್ನೋ ಮಾತನ್ನ ಪಂಪ ಇಲ್ಲಿ ಸೂರ್ಯಾಸ್ತದ ವರ್ಣನೆಯನ್ನು ಈ ರೀತಿ ಮಾಡಿದ್ದಾನೆ ಆ ಪ್ರಸ್ತಾವದೊಳ್ ಅಶ್ವತ್ಥಾಮಂ ಕೃಪಕುತವರ್ಮರಂಬೆರಸು ಹಸ್ತಿನಪುರದು ಪಾಂಡವರಿದ್ದರೆ ಗೆತ್ತಂ ಅಲ್ಲಿಗೆ ನಿಟ್ಟಿಯಾಗಿ ದಾಳಿಯೇ ನಿಟ್ಟು ಮುಟ್ಟೆ ಬಾಯಿ ಮಾಡಿ ದುಷ್ಟದ್ಯುಂ ನಶಿ ಕಂಡಿ ಚೇಕೀತಾನ ಉತ್ತಸರಂ ಕೊಂದು ಶುತ ಸೋಮಕ ಪ್ರಮುಖರಪ್ಪ ಪಂಚ ಪಾಂಡವರಂ ಪಾಂಡವರೆಗೆತ್ತು ಕೊಂದು ತುತ್ತಮಾಂಗಂಗಳಂಕೊಂಡು ತಳ ತಳನೆ ನೇತರ್ಮೂಡುವಾಗಳ್ ಐದೆ ಬಂದು ದುರ್ಯೋಧನನಂ ಕಂಡು ಕೊಳ್ ಕೊಚ್ಚಿನ ಪಾಂಡವರ ತಲೆಗಳನ್ ಎಂದು ಮುಂದಿಕ್ಕಿದಾಗಳ್ ದುರ್ಯೋಧನ ನೋಡಿ. ಇಲ್ಲಿ ಸೂರ್ಯಾಸ್ತವಾಗ್ತದೆ ಅಲ್ಲಿ ಅಶ್ವತ್ಥಾಮ ಪಾಂಡವರನ್ನ ಹುಡುಕಿಕೊಂಡು ಕೃಪಾ ಮತ್ತು ಕೃತವರ್ಮರನ್ನು ಕರೆದುಕೊಂಡು ಹಸ್ತಿನಾಪುರದೊಳಗೆ ಹೋಗ್ತಾನೆ ಪಾಂಡವರಿದ್ದರೆ ಗೆತ್ತು ಅಲ್ಲಿಗೆ ನಿಟ್ಟಿಯಾಗಿ ಹಸ್ತಿನಾಪುರಕ್ಕೆ ಹೋಗಿ ಪಾಂಡವರು ಇರಬಹುದೆಂದು ಶಂಕಿಸಿ ಪಾಂಡವರು ಇರಬಹುದೆಂದು ಭಾವಿಸಿ ಅಲ್ಲಿಗೆ ನಿಟ್ಟಾಲಿಯಾಗಿ ದಾಳಿಯನ್ನಿಟ್ಟು ಮುಟ್ಟೆ ಬಂದು ಬಾಯಿ ಮಾಡಿ ಅಲ್ಲಿ ನೋಡಿ ಅಲ್ಲಿ ತದೇಕ ದೃಷ್ಟಿಯಿಂದ ಹೋಗಿ ಅಲ್ಲಿ ದಾಳಿ ಮಾಡ್ತಾನೆ ದಾಳಿ ಮಾಡಿ ಬಾಯಿ ಮಾಡಿ ಕೂಗಾಡ್ತಾನೆ ದೃಷ್ಟದೃಮ್ಯ ಸಿಖಂಡಿ ಚೇಕಿತಾನ ಯುಧಾಮನ್ಯು ಉತ್ತಮೌಜರಂ ಕೊಂದು ಈ ಥರ ಸೈನಿಕರು ಉಳಿದಂಥ ಸೈನಿಕರನ್ನ ಕೊಲ್ತಾನೆ ಶೃತಸೋಮಕ ಪ್ರಮುಖರಪ್ಪ ಪಂಚಪಾಂಡವರಂ ನೋಡಿ ಪ್ರತಿವಿಂಧ್ಯಾ ಶತನೀಕ ಶೃತಸೋಮ ಶೃತಸೇನ ಶೃತಕರ್ಮ ಅಂತ ಐದು ಜನ ಉಪಪಾಂಡವರು ಪ್ರಮುಖರಪ್ಪ ಪಂಚ ಪಾಂಡವರಂ ಪಾಂಡವರೆಗೆತ್ತು ಆ ಪಾಂಡವರ ಮಕ್ಕಳನ್ನು ಐದು ಜನ ಪಾಂಡವರ ಮಕ್ಕಳನ್ನು ಪಾಂಡವರೇ ಎಂದು ಭಾವಿಸಿ ಕೊಂದು ತತ್ ಉತ್ತಮಾಂಗಗಳಂ ಕೊಂಡು ಉತ್ತಮಾಂಗ ಅಂದರೆ ತಲೆ ಶಿರ ಆ ಪಾಂಡವ ಪುತ್ರರನ್ನು ಕೊಂದು ಅವರ ಶಿರಗಳನ್ನು ಕೊಂಡು ತಳತಳನೆ ನೇಸರ್ ಮೂಡುವಾಗ ಎಯ್ದೆ ಬಂದು ಆಗ ತಾನೇ ಶುರೋದಿಯ ಆಗ್ತಾ ಇರ್ತದೆ ಆವಾಗ ಹತ್ತಿರ ಬಂದು ದುರ್ಯೋಧನನಂ ಕಂಡು ಕೊಳ್ಳ ನಿನ್ನ ನೆಚ್ಚಿನ ಪಾಂಡವರ ತಲೆಗಳನೆಂದು ಮುಂದಿಕ್ಕಿದಾಗಳ್ ದುರ್ಯೋಧನ ನೋಡಿ ಆ ಉಪಪಾಂಡವರ ಪಾಂಡವರ ಮಕ್ಕಳನ್ನ ಪಾಂಡವರೇ ಎಂದುಕೊಂಡು ಅವರನ್ನು ಕೊಲೆ ಮಾಡಿ ಅವರ ಶಿರಸ್ಸುಗಳನ್ನು ತಂದು ಬೆಳ್ಳಂಬೆಳಗ್ಗೆ ಬಂದು ಅಶ್ವತ್ಥಾಮ ದುರ್ಯೋಧನನ ಮುಂದೆ ತಗೋ ನಿನ್ನ ನಿನ್ನ ನೆಚ್ಚಿನ ಪಾಂಡವರ ತಲೆಗಳನ್ನು ತಗೋ ಅಂತ ದುರ್ಯೋಧನನ ಮುಂದೆ ಇಡ್ತಾನೆ ಪಾಂಡವರ ಉಪ ತಲೆಗಳನ್ನು ನೋಡಿ ದುರ್ಯೋಧನ ಹೇಳ್ತಾನೆ ಬಾಲ ಕಮಳಂಗಳಂ ಕಮಳೆಯ ತಿರಿದು ತರ್ಪವೋ ತಂದೀ ಬಾಲಕರತಲೆಗಳ ಅಕಟ ಬಾಲಕವಧೋಷೀನಿರ ಪೇ ಅಶ್ವತ್ಥಾಮ ಬಾಲಕರ ತಲೆಗಳ ತಿರಿದು ತಂದೆಯ ಕಮಳಯದಿಂ ಬಾಲಕಮಳಂ ತಿರಿದು ತರ್ಪವೋಲ್ ತಲೆಗಳ ತಲೆಗಳ ಕಟಾರೀ ತಂದೆಯ ಬಾಲಕ ವಧ ದೋಷ ದೋಷ ಎಂತು ನೀ ಆ ಪಾಂಡವರ ಮಕ್ಕಳ ತಲೆಗಳನ್ನು ನೋಡಿ ದುರ್ಯೋಧನ ಮರಗ್ತಾನೆ ದುರ್ಯೋಧನ ಉದಾತ್ತ ವೀರ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಪಂಪನಲ್ಲಿ ರನ್ನಲ್ಲಿ ಸಿಗ್ತವೆ ಅವನು ಅಭಿಮನ್ಯುವಿನ ಮರಣದಲ್ಲಿ ಆತ ನಡೆದುಕೊಂಡಂಥ ರೀತಿ ಅಭಿಮನ್ಯುವಿನ ಶವಕ್ಕೆ ಬಲವೊಂದು ನಮಸ್ಕಾರ ಮಾಡಿ ಅವನು ದುರ್ಯೋಧನ ಹೇಳ್ತಾನೆ ಮರಣಂ ಬರ್ಪುದಾದರೆ ನಿನ್ನ ಮರಣ ಬರ್ ಅನ್ನೋ ಮಾತನ್ನು ಹೇಳ್ತಾನಂತಂದರೆ ವೀರ ಮರಣ ಬರೋದಾದರೆ ಅಭಿಮನ್ಯುವೆ ಮರಣ ನನಗೆ ಬರಲಿ ಅಂತ ಅವನು ಆಶಿಸುವ ಮೂಲಕ ಅಭಿಮನ್ಯುವಿಗೆ ಗೌರವವನ್ನು ತೋರಿದಂಥ ದುರ್ಯೋಧನ ಪಾಂಡವರ ಮಕ್ಕಳ ಮರಣಕ್ಕೆ ಇಲ್ಲಿ ಮರುಗಿ ತಾನು ದೊಡ್ಡವನು ಅನ್ನೋದನ್ನು ತೋರಿಸ್ಕೊಳ್ತಾನೆ ದುರ್ಯೋಧನ ಹೇಳ್ತಾನೆ ಬಾಲ ಕಮಳಂಗಳಂ ಕಮಳಾಲಯದಿಂದ ತಿರಿದು ತರ್ಪವೋಲ್ ಅಶ್ವತ್ಥಾಮ ಕೆಲಸ ಮಾಡಿಬಿಟ್ಟೆ ನೀನು ಬಾಲಕಮಳಂಗಳಂ ಕಮಲದ ಮಗ್ಗುಗಳನ್ನು ಕಮಲದ ಎಳೆಯ ಹೂಗಳನ್ನು ಕಮಳಾಲಯದಿಂದ ಅಂದರೆ ಸರೋವರದಿಂದ ತಿರಿದು ತರ್ಪವೋಲ್ ಸರೋವರದಿಂದ ಕಮಲದ ಸರೋವರದಿಂದ ಆ ಪುಟ್ಟ ಕಮಲದ ಹೂಗಳನ್ನು ಕಿತ್ತುಕೊಂಡು ಬರುವ ಹಾಗೆ ತಂದೈ ನೀಂ ಬಾಲಕರ ತಲೆಗಳು ಅಕ್ಕಟಾ ಎಂತಾ ತಪ್ಪು ಮಾಡಿಬಿಟ್ಟೆ ನೀನು ಅಯ್ಯೋ ನೀನು ಏನು ಪಾಂಡವರಂದು ಅಂದುಕೊಂಡು ಪಾಂಡವರ ಮಕ್ಕಳ ತಲೆಗಳನ್ನು ತಂದುಬಿಟ್ಟಲ್ಲಪ್ಪಾ ಬಾಲಕವಧ ದೋಷಂ ಎಂತು ನೀಂ ನೀಗಿದೆ ಪೈ ಅಂತ ಹೇಳ್ತಾ ನಿನಗೆ ಬಾಲವಧೆಯ ದೋಷ ಹತ್ಕೊಂಡ್ಬಿಟ್ಟಿದೆ ಅದನ್ನು ಹೇಗೆ ನೀಗ್ತಿಯಪ್ಪ ಅಂತ ಹೇಳಿ ಅಶ್ವತ್ಥಾಮನನ್ನು ಬೈತನ ದುರ್ಯೋಧನ ಬೈದು ಪಾಂಡವರ ಮಕ್ಕಳನ್ನು ಕೊಂದಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾನೆ ಮುಂದೆ ಮತ್ತೆ ಅವನು ಹಾಗೆ ಆ ಪಶ್ಚಾತ್ತಾಪದಿಂದಲೇ ದುರ್ಯೋಧನ ಪ್ರಾಣವನ್ನು ಬಿಡ್ತಾನೆ ಅನ್ನೋದನ್ನು ಕವಿ ವರ್ಣನೆಯನ್ನು ಮಾಡ್ತಾನೆ ಅಶ್ವತ್ಥಾಮನ್ ಅಂತೆ ಎಂಬುದೇನ್ ಏನೇ ದುರ್ಯೋಧನನ್ ಎಂದಂ ಪಾಂಡವರ ತಲೆಗಳ ಅಲ್ಲಂ ಇವು ಪಾಂಡವರ ಸೋನುಗಳಪ್ಪ ಪಂಚ ಪಾಂಡವರ ತಲೆಗಳು ಎಂಬುದಂ ಇದಕ್ಕೆ ಕರ್ತವ್ಯವುದೆಂದೊಡೀ ಹಿಮವತ್ಪರ್ವತದೊಳ್ ತಪಶ್ಚರಣ ಪರಾಯಣರಾಗಿ ಇಂಯನಗ ಅಂತ್ಯಕಾಲಂ ಎಂದು ದುರ್ಯೋಧನ ಪ್ರಾಣಪರಿತ್ಯಾಗೈದನ್ ಆಗಳ್ ಅಶ್ವತ್ಥಾಮಪಣು ಸಿಗ್ಗಾಗಿ ಹಿಮವತ್ಪರ್ವತಕ್ಕೆ ನಡೆಗೊಂಡರ್ ಇತ್ತಕೃತವರ್ಮನು ದ್ವಾರಾವತಿಗೆ ಪೋದನ್ ಆಗಳ್ ಹಾಗೇ ದುರ್ಯೋಧನ ಅಶ್ವತ್ಥಾಮನ ಕುರಿತು ನೀನು ಪಾಂಡವರು ಅಂದುಕೊಂಡು ಪಾಂಡವ ಮಕ್ಕಳ ತಲೆಯನ್ನು ತಂದುಬಿಟ್ಟಿದೆಯಾ ಅಂತಂದಾಗ ಅಶ್ವತ್ಥಾಮನಿಗೆ ಇರುಸು ಮುರುಸಾಗ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ದುರ್ಯೋಧನ ಹೇಳ್ತಾನೆ ದುರ್ಯೋಧನನೆಂದಂ ಪಾಂಡವರ ತಲೆಗಳಲ್ಲ ಮಿವು ಪಾಂಡವರ ಸೂನುಗಳಪ್ಪ ಪಂಚ ತಲೆಗಳೆಂಬುದು ಇದಕ್ಕೆ ಕರ್ತವ್ಯ ಎಂದೊಡೆ ಹಿಮವತ್ ಪರ್ವತದೋಳು ತಪಶ್ಚರಣ ಪರಾಯಣರಾಗಿರಿ ಎನಗಂ ಅಂತ್ಯಕಾಲಂ ಎಂದು ದುರ್ಯೋಧನಂ ಪ್ರಾಣ ಪರಿತ್ಯಾಗಂ ಗೈದನು ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದರೆ ನೀನು ಹೋಗಿ ಹಿಮೋತ್ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಆ ಬಾಲವಧೆಯ ಪಾಪವನ್ನು ಕಳೆದುಕೋ ನನಗೆ ಅಂತ್ಯಕಾಲ ಬಂದಿದೆ ಅಂತ ಹೇಳಿ ದುರ್ಯೋಧನ ಪ್ರಾಣ ತ್ಯಾಗವನ್ನು ಮಾಡ್ತಾನೆ ಆಗಳು ಅಶ್ವತ್ಥಾಮನೂ ಕೃಪನೂ ಸಿಗ್ಗಾಗಿ ನಡೆಗೊಂಡರ್ ಆವಾಗ ಅಶ್ವತ್ಥಾಮ ಮತ್ತು ಕೃಪಾ ಇವರು ಅಸಹಾಯಕರಾಗಿ ದುಃಖಿತರಾಗಿ ಹಿಮೋತ್ ಪರ್ವತಕ್ಕೆ ತಪಸ್ಸಿಗೆ ಹೋಗ್ತಾರೆ ಇತ್ತ ಕೃತವರ್ಮನು ದ್ವಾರಾವತಿಗೆ ಪೋದನು ಈ ಕಡೆ ಕೃತವರ್ಮ ದ್ವಾರಾವತಿಗೆ ಹೋಗ್ತಾನೆ ಇದೆಲ್ಲವನ್ನು ಗಮನಿಸಿದರೆ ಪಂಪನಿಗಿಂತ ರನ್ನಲ್ಲಿ ಇದರ ಇಂಪ್ರೂವ್ಮೆಂಟನ್ನು ನಾವು ಕಾಣ್ಬೋದು ಅಶ್ವತ್ಥಾಮ ಉಪಪಾಂಡವರ ತಲೆಗಳನ್ನು ತಂದು ಇಕ್ಕಿದಾಗ ದುರ್ಯೋಧನ ಪರೀಕ್ಷೆ ಮಾಡಿ ಹೇಳ್ತಾನೆ ಒಂದು ಪದ್ಯದಲ್ಲಿ ಹೇಳ್ತಾನೆ ಪವನಜನಾಶ ಮಲ್ತಿದು ಅವನ ಆನನಂ ಅಪ್ಪುಡೆ ಮಟ್ಟಮಿರಿದು ನೋಡುವುದೇ ಅಂತ ಇದು ಭೀಮಸೇನನ ಮುಖ ಅಲ್ಲ ಅವನ ಮುಖ ಆದರೆ ನನ್ನನ್ನು ನೋಡಿ ಸುಮ್ಮನೆ ಇರ್ತಿತ್ತ ಅಂತ ಹಾಗೆ ಆ ಪದ್ಯದಲ್ಲಿ ಅವನು ಹೇಳ್ತಾನೆ ಮತ್ತೆ ದುರ್ಯೋಧನನ ಅಂತ್ಯವನ್ನು ರನ್ನ ಭಾಳ ಸೊಗಸಾಗಿ ವರ್ಣನೆ ಮಾಡ್ತಾನೆ ಒಂದು ಪದ್ಯದ ಮೂಲಕ ಹೇಳ್ತಾ ಏನು ಅಲ್ಲಿ ಮುಳುಗುತ್ತಿರುವ ಸೂರ್ಯನನ್ನು ಇಲ್ಲಿ ಮುಳುಗುತ್ತಿರುವ ದುರ್ಯೋಧನನನ್ನು ಶ್ಲೇಷ ಅಲಂಕಾರದಿಂದ ಬಳಸ್ಕೊಂಡು ಹೇಳ್ತಾ ಹೇಳ್ತಾ ಹೇಳ್ತಾ ಕೊನೆಗೆ ಕುರುಕುಲ ಅರ್ಕನು ಅರ್ಕನು ಮಸ್ತ ಮೈಯ್ದಾರಂತ ಬಾ ಸುಂದರವಾದ ಪದ್ಯದಲ್ಲಿ ದುರ್ಯೋಧನ ಅಂತ್ಯವನ್ನು ಕಟ್ಟಿಕೊಡ್ತಾನೆ ಅದೆಲ್ಲವನ್ನು ವರ್ಣನೆ ಮಾಡೋದಕ್ಕೆ ಇಲ್ಲಿ ಸಮಯ ಸಾಕಾಗುವುದಿಲ್ಲ ಪ್ರಸ್ತುತವೂ ಅಲ್ಲ ಕಾರಣದಿಂದ ಅಷ್ಟನ್ನು ಮಾತ್ರ ಹೇಳ್ತೇನೆ ಹೀಗೆ ಪಾಂಡ್ ದುರ್ಯೋಧನನ ಅಂತ್ಯ ಆಗ್ತದೆ ಅಶ್ವತ್ಥಾಮ ಹಿಮವತ್ ಪರ್ವತಕ್ಕೆ ತಪಸ್ಸಿಗೆ ಹೋಗಿ ಬಿಳಿಯ ತಾವರೆಸಾಡಿದ ಬಿಳಿಯ ತಾವರೆಯ ಎಸರುಳಿದ ಬೆಳರೆಯ ಎಳದ ಕೈಯೊಳ್ೊನ್ನ ಕಾಬಿರ ಚಾಮರಂ ಅಮರ್ದ್ರೇ ಭೇರಿ ಸಿಂಹಾಸನ ಬಳಿಯುಲ್ ಜಂ ಮಿಳಿರೇ ರಾಜ್ಯ ಚಿಹ್ನಗಳು ವರಸಿ ಇಂದು ನಡತು ರಾಜ್ಯಲಕ್ಷ್ಮಿ ಜಲಕ್ಷ್ಮೀ ಬಳೆ ಬಸಂತೋಜಮನ್ ಓದೇ ಪತ್ ಸಹಜ ಮನೋಜನ ನಾಡೋ ಜನ ಬಳೆ ಬ ಸಂತೋಷನ್ ದುರ್ಯೋಧನನ ಅಂತ್ಯ ಆದಮೇಲೆ ಅಲ್ಲಿಯೇ ಇದ್ದಂಥ ಹಸ್ತಿನಾಪುರ ರಾಜ್ಯಲಕ್ಷ್ಮಿ ಏನು ಮಾಡ್ತಾಳೆ ಅನ್ನೋದನ್ನು ಪಂಪ ಹೇಳ್ತಾನೆ ಆ ಪಂಪನ ನಾಯಕ ಅರ್ಜುನ ಅದರಿಂದ ಪಂಪ ಹೇಳ್ತಾನೆ ಬಿಳಿಯ ತಾವರೆ ಎಸಳುಳ್ ಮಾಡಿದ ಬೆಳ್ಗೊಡೆ ರಯ್ಯಮಾಗೆ ಅವಳು ಒಂದು ಕೈಯಲ್ಲಿ ಬಿಳಿಯ ತಾವರೆ ಎಸಳಿನಿಂದ ಮಾಡಿದಂಥ ಸುಂದರವಾದಂಥ ಬಿಳಿ ಕೊಡೆಯನ್ನು ಇಟ್ಕೊಂಡಿದ್ದಾಳೆ ಎಡದ ಕೈವಳು ಪೊಳೆವ ಚಂಬೊನ್ನ ಕಾವಿನ ಚಾಮರಮ್ ಅಮರ್ದಿರೇ ಎಡದ ಕೈಯಲ್ಲಿ ಚಂಬೊನ್ನಿನ ಒಂದು ಹೊನ್ನಿನ ಹಿಡಿಕೆಯುಳ್ಳಂಥ ಒಂದು ಚಾಮರವನ್ನು ಹಿಡಿದಿದ್ದಾಳೆ ಸೇವೆ ಮಾಡುವುದಕ್ಕೆ ಬೇರೆ ಸಿಂಹಾಸನ ಬಿ ಜವಂ ಇಳಿರೆ ಬೇರೆ ಸಿಂಹಾಸನಗಳು ಅಲ್ಲಿ ಅಲ್ಲಾಡಿದವು ಅಲ್ಲಿ ಅಲ್ಗಾಡಿದವು ಅಂತ ಹೇಳ್ತಾನೆ ರಾಜ ಚಿನ್ನಂಗಳವೆರೆಸಿ ಇಂತೂ ನಡೆತಂದು ರಾಜ್ಯಲಕ್ಷ್ಮಿ ಬಳೆದ ಸಂತೋಷದಂತಮನ್ಯಿದೆ ಹಾಗೆ ಅವಳು ರಾಜಾನ್ವಿತೆಯಾಗಿ ಅವಳು ನಡೆದುಕೊಂಡು ಬಂದು ಬಳೆದ ಸಂತೋಷದಂತಮನ್ಯಿದೆ ಸಂತೋಷವು ಬೆಳೆದು ಅಂತ್ಯಗೊಂಡಿದೆ ಅಂತಂದರೆ ಅವಳ ಸಂತೋಷ ಪೂರ್ಣ ಆಗಿದೆ ಯಾವಾಗ ದುರ್ಯೋಧನ ತೊಡೆಮುರಿದು ಬಿದ್ದುಕೊಂಡಾಗಲೇ ಅವಳ ಮನಸ್ಸಿನಲ್ಲಿ ಸಂತೋಷ ಆರಂಭವಾಗಿತ್ತು ಇನ್ನೇನು ದುರ್ಯೋಧನ ಹಸು ನಾನು ಅರ್ಜುನನ ಹೆಗಲೇ ಇರ್ತೇನೆ ಅಂತ ತುಂಬ ಸಂತಸದಿಂದ ಇದ್ದು ಆಸೆ ಪೂರ್ಣಗೊಳ್ಳಿದೆ ಆದ್ದರಿಂದ ಕವಿ ಹೇಳ್ತಾನೆ ಬಳೆದ ಸಂತೋಷದಿಂದ ಅಂಥ ಇದೆ ಪತ್ತಿದಳು ಸಹಜ ಮನೋಜನಂ ನಾಡೋಜನಂ ಅವಳು ಸಹಜ ಮನೋಜನಾದಂತಹ ವೀರನಾದಂತಹ ಅರ್ಜುನನ ಹೆಗಲೇ ಏರಿದಳು ಅಂತ ಹೇಳ್ತಾನೆ ಇಲ್ಲಿ ಪಂಪ ಮನೋಜನಂ ನಾಡೋಜನಂ ಅಂತ ಬಳಸಿರೋದನ್ನು ನೋಡಿದರೆ ಪ್ರಾಯಶ ಆ ಹರಿಕೇಸರಿನೊಂದಿಗೆ ತನ್ನನ್ನು ಸೇರಿಸ್ಕೊಂಡು ಬಿಟ್ಟ ಅಂತ ಅನ್ ಭಾವ ಆಗ್ತದೆ ಯಾಕಂದರೆ ಪಂಪನಿಗೆ ನಾಡೋಜ ಅನ್ನೋವಂಥ ಒಂದು ಬಿರುದು ಕೂಡ ಇತ್ತು ಅನ್ನೋದನ್ನು ನಾವು ಕೇಳಿದೆವೆ ಪ್ರಾಯಶಃ ಪಂಪನ ಮನಸ್ಸಿನಲ್ಲಿ ಅಲ್ಲಿ ರಾಜ್ಯಲಕ್ಷ್ಮಿ ಅವನಿಗೆ ಯಾರಿಗೆ ಅರ್ಜುನನಿಗೆ ಸೇರಿದರೆ ಅಥವಾ ಹರಿಕೇಸರಿಗೆ ಸೇರಿದರೆ ಶ್ರೇಯಸ್ಲಕ್ಷ್ಮಿ ಪಂಪನ ಹೆಗಲನ್ನು ಏರಿದಳು ಅನ್ನುವಂಥ ಭಾವದಲ್ಲಿ ಪಂಪ ಬರೆದಿದಾನೋ ಅನ್ನು ತರ ನಾವು ಕೂಡ ಭಾವಿಸಬಹುದಾಗಿದೆ ಇದು ವಿವಿಧ ವಿಬುಧ ಜನವಿನುತ ವಿನುತ ವರಪ್ರಸಾದೋತ್ಪನ್ನ ಪ್ರಸನ್ನ ಗಂಭೀರ ವಚನ ರಚನ ಚತುರ ಕವಿತಾ ಗುಣಾರ್ವ ವಿರಚಿತಂ ಅಪ್ಪ ವಿಕ್ರಮಾರ್ಜುನ ವಿಜಯದು